ಶ್ರೋತೃಬಾಂಧವರಿಗೆಲ್ಲ ನಮಸ್ಕಾರ ಶುಭೋದಯ ಈವರೆಗೆ ಪಂಪ ಭಾರತದ ಎಂಟು ಆಶ್ವಾಸಗಳ ವಾಚನ ವ್ಯಾಖ್ಯಾನದ ಸವಿಯನ್ನು ಉಂಡಿದ್ದೇವೆ ಇದು ಒಂಬತ್ತನೇ ಆಶ್ವಾಸ ಈ ಆಶ್ವಾಸವನ್ನು ವ್ಯಾಖ್ಯಾನಿಸುವ ಮೊದಲಲ್ಲಿ ಒಂದು ನನಗೆ ಅನಿವಾರ್ಯ ಅಂತ ಕಂಡ ತುಲನೆಯನ್ನು ಮಾಡಿ ಮುಂದಕ್ಕೆ ಹೋಗೋಣ ಅಂತ ಅನಿಸಿದೆ ಇದು ಮುಖ್ಯವಾಗಿ ಕೃಷ್ಣ ಸಂಧಾನ ಮತ್ತು ಕೌರವ ಸಾಮರ್ಥ್ಯದಲ್ಲಿ ಕೃಷ್ಣ ಭೇದೋಪಾಯ ಈ ಎರಡನ್ನೂ ಒಳಗೊಂಡ ಆಶ್ವಾಸ ಕುಮಾರವ್ಯಾಸನ ಭಾರತ ಕಥೆಯಲ್ಲಿ ಈ ಕೃಷ್ಣ ದೌತ್ಯದ ಭಾಗದಲ್ಲಿ ವಿಶ್ವರೂಪ ದರ್ಶನ ಒಂದು ಅದ್ಭುತ ಅಸಮಾನ ದೃಶ್ಯ ತುಂಬ ವಿಶಾಲವಾಗಿ ವಿವೃತವಾಗಿರುವ ಭಾಗ ವಾಚನ ವ್ಯಾಖ್ಯಾನಕಾರರಲ್ಲಿ ಅನ್ಯಾದೃಶ್ಯವಾದ ಉತ್ಸಾಹವನ್ನು ತುಂಬುವಂಥ ಭಾಗ ಕುಮಾರವ್ಯಾಸ ಅಸದೃಶವಾಗಿ ವರ್ಣಿಸಿರುವ ಈ ಮಹದ್ಭುತ ಭಾಗ ಪಂಪನಲ್ಲಿ ಒಂದೇ ಒಂದು ವೃತ್ತದಲ್ಲಿ ಹುಟ್ಟಿ ಕೊನೆಯಾಗಿಬಿಡುತ್ತದೆ ಪಂಪ ಹೀಗ್ಯಾಕೆ ಮಾಡಿದ ಅಂದರೆ ಬಹುಶಃ ಒಂದು ಸರಳ ಕಾರಣವನ್ನು ನಾವು ಹೇಳಬಹುದು ಕುಮಾರವ್ಯಾಸನಿಗೆ ಭಾರತ ಕಥೆ ಕೃಷ್ಣ ಕಥೆ ಆತ ಮೊದಲಲ್ಲೇ ಹೇಳಿದನೆ ಪ್ರಾರ್ಥನಾ ಪದ್ಯಗಳಲ್ಲಿ ಪ್ರಾರಂಭದ ಪೀಠಿಕಾ ಪದ್ಯಗಳಲ್ಲಿ ಹೇಳಿದನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೇ ಅಂತ ಕೃಷ್ಣ ಮಹಿಮೆಯನ್ನು ಜಗತ್ತೆಲ್ಲ ಮೆಚ್ಚಬೇಕು ಅನ್ನುವುದು ಕುಮಾರವ್ಯಾಸನ ಹಂಬಲ ಪಂಪನಲ್ಲಿ ಈ ಯೋಚನೆ ಎಲ್ಲೂ ಕಾಣೋದಿಲ್ಲ ಯಾಕಂದರೆ ಪಂಪನಿಗೆ ಮಹಾಭಾರತ ಕಥೆ ತನ್ನ ಆಶ್ರಯದಾತ ದೊರೆ ವಿಕ್ರಮಾರ್ಜುನನ ಪ್ರಶಂಸೆಗೆ ನೆಪವಾದ ಕಥೆ ಅವನ ಉದ್ದಾಮ ಕವಿತಾ ಪಾಂಡಿತ್ಯ ವರ್ಣನಾ ಸಾಹಸ ಎಲ್ಲವೂ ನರ ಪ್ರಶಂಸೆಗೆ ಮೀಸಲಾಗಿದೆ ಸಹಜವಾಗಿಯೇ ನಾರಣಪ್ಪನಿಗೆ ನಾರಾಯಣನ ಕಥೆಯಾದ ಭಾರತ ಪಂಪನಿಗೆ ನರನ ಕಥೆ ಆಗಿದೆ ಕೃಷ್ಣನ ವಿಶ್ವರೂಪ ದರ್ಶನವನ್ನು ವಿವರಿಸುತ್ತಾ ಹೋದರೆ ಅದರ ಮೇರುತನದಲ್ಲಿ ತನ್ನ ವಿಕ್ರಮಾರ್ಜುನ ಎಲ್ಲಿ ಕುಬ್ಜನಾಗಿ ಬಿಡುತ್ತಾನೋ ಎನ್ನುವ ಆತಂಕವು ಪಂಪನಲ್ಲಿ ಇರಬಹುದು ಅಂತ ಅಂದುಕೊಳ್ಬಹುದು ಇರಲಿ ಈಗ ಪಂಪ ಪ್ರಣೀತ ಪಂಪ ಭಾರತ ಕಥೆಗೆ ಉಪಕ್ರಮಿಸೋಣ ಒಂಬತ್ತನೆಯ ಆಶ್ವಾಸ ನಿನ್ನೆಯ ದಿನದವರೆಗೆ ನಡೆದ ಕಥೆಯ ಕೊನೆಯಲ್ಲಿ ಕೌರವರ ಉತ್ತರ ಗೋಗ್ರಹಣದ ಊಟ ಎದುರಾಗಿ ಕೌರವ ಸೇನೆಯನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ದ್ರೋಣ ಕರ್ಣ ದುರ್ಯೋಧನಾದಿ ಎಲ್ಲ ಕೌರವ ಮುಖ್ಯರನ್ನು ಪರಾಭವಗೊಳಿಸಿ ಪಶು ಸಮೂಹವನ್ನು ಮುಕ್ತ ಮಾಡಿ ಪಂಪನ ಗುಣಾರಣ್ಣವನಾದ ಅರ್ಜುನನು ವಿರಾಟನಗರಕ್ಕೆ ಹಿಂತಿರುಗಿದ್ದಾನೆ ಈ ಪ್ರಸಂಗದಿಂದ ಸಂತೋಷದ ಆತ್ಮರತೆಯಲ್ಲಿ ಮುಳುಗಿದ ಪಂಪ ಒಂಬತ್ತನೆಯ ಆಶ್ವಾಸದಲ್ಲಿ ಅರ್ಜುನ ಪ್ರಶಂಸೆಯನ್ನ ಹೀಗೆ ಮುಂದುವರಿಸುತ್ತಾನೆ ಶ್ರೀಗೆ ನೆಗಳ್ ತೆಗೆ ವೀರಶ್ರೀಗೆ ಆಗರಂ ಅಪ್ಪೆನೆಂಬ ಕಳಕಳ ವಿಜಯೋದ್ಯೋಗದೊಳೆನೆಗಳೆನೆಂಬ ಉದ್ಯೋಗಿಗಮಲ ಅನ್ಯದೃಪತಿ ಮಂಡಳಂ ಒಳವೆ களகள விஜயோ ததளெனகள்வெنبா உத்யோகிகே மலேம அன்னிய ரூபதி மண்டளம் ஒளவே ಅರ್ಜುನನನ್ನು ಗಮನದಲ್ಲಿ ಇಟ್ಟುಕೊಂಡ ಪಂಪ ಒಬ್ಬ ಉದ್ಯಮಶೀಲ ಅಥವಾ ಪ್ರಯತ್ನಶೀಲನನ್ನು ಹೀಗೆ ಕೀರ್ತಿಸುತ್ತಾನೆ ಒಬ್ಬ ಉದ್ಯಮಶೀಲನು ತನ್ನ ಎಲ್ಲ ಪ್ರಯತ್ನಗಳ ಪ್ರಾರಂಭದಲ್ಲಿ ಶ್ರೀಗೆ ನೆಗಳತೆಗೆ ವೀರಶ್ರೀಗೆ ಅಂದರೆ ಧನಶ್ರೀ ಕೀರ್ತಿಶ್ರೀ ಜಯಶ್ರೀ ಈ ಮೂರೂ ಶ್ರೀಮಾತೆಯರು ತನ್ನಲ್ಲಿ ಆವಾಸಿಗಳಾಗಬೇಕು ಅನ್ನುವ ಸಂಕಲ್ಪವನ್ನು ಮಾಡಿಯೇ ಕಾರ್ಯೋನ್ಮುಖನಾಗುತ್ತಾನೆ ಹೀಗಾಗಿ ಅವನು ತನ್ನ ಸಂಕಲ್ಪ ಸಾಧನೆಯಲ್ಲಿ ಯಾವಾಗಲೂ ವಿಜೇತನಾಗಿಯೇ ಇರ್ತಾನೆ ಈ ಅಜೇಯ ಗುಣವನ್ನು ತಿಳಿದ ಲೋಕದಲ್ಲಿ ಇವನನ್ನು ವಿರೋಧಿಸುವವರೋ ಅಥವಾ ವಿರೋಧಿಸಿ ಇಲ್ಲ ಭಾರತದ ಕಥೆಯ ಈ ಘಟ್ಟದಲ್ಲಿ ಇಂಥ ಘನ ಉದ್ಯಮಿಯಾದ ಅರ್ಜುನನ ಪ್ರವೇಶದ ಸಂದರ್ಭದ ಉತ್ಸವವನ್ನು ಬಹಳ ಸಂಭ್ರಮದಿಂದ ಮುಂದಿನ ಕಂದಪದ್ಯದಲ್ಲಿ ಪಂಪ ಹೇಳ್ತಾ ಇದ್ದಾನೆ ಎಂದು ಬಿಡದೆ ಪೊಳುತ್ತಿರೇ कुन्देन्दु यगम्रत दिङ्गी तन्देर गिद नग्रज जन्म पद सरसिज तुल यन्दो जगत जनम अन्य रूपति मंडलम वळेयन्दो जगत जलम ಅಳವನ್ ಅಗುಂದಲೆಯಾದರೆ ಬಿಡದೆ ಪಗಡುತ್ತಿರ ಕುಂದೇ ದುಯಜಂ ರಥದಿಂದ ಇಳಿತೋ ಎರಗಿದ ಅಗ್ರಜನ್ಮ ಪದ ಸರಸಿಜದು ಇಂತ ಅಜೇಯನಾದ ಅರ್ಜುನ ರಥದಿಂದ ಇಳಿದು ಬರ್ತಾ ಇದ್ದರೆ ಪ್ರಜಾಸಮೂಹವೆಲ್ಲ ಅವನ ಪ್ರತಾಪವನ್ನು ಅಳತೆಯಿಲ್ಲದಷ್ಟು ಪ್ರಶಂಸೆ ಮಾಡ್ತಾ ಇದ್ದಾರೆ ಹೀಗೆ ಪ್ರಶಂಸೆಗೆ ಒಳಗಾದ ಅರ್ಜುನ ಬಹಳ ಗಾಂಭೀರ್ಯದಿಂದ ತನ್ನ ರಥದಿಂದ ಇಳಿದು ಬಂದಿದ್ದಾನೆ ಬಂದವನೇ ಮೊದಲು ತನ್ನ ಅಣ್ಣ ಧರ್ಮರಾಜನ ಪಾದ ಪಂಕಜಗಳಲ್ಲಿ ಶಿರವನ್ನು ಇಟ್ಟು ನಮಸ್ಕಾರ ಮಾಡಿದ್ದಾನೆ ಆಮೇಲೆ ಕಿರಿಯಣ್ಣ ಭೀಮನಿಗೂ ನಮಸ್ಕಾರ ಮಾಡಿ ಅವನ ಆಶಂಸೆಗಳನ್ನು ಪಡೆಯುತ್ತಾನೆ ತಮ್ಮಂದಿರಾದ ನಕುಲ ಸಹದೇವರನ್ನ ಪ್ರೇಮದಿಂದ ಆಲಿಂಗನ ಮಾಡಿಕೊಂಡು ಅವರನ್ನು ಹರಿಸ್ತಾನೆ ಇದು ನಮ್ಮ ಸಮಾಜದಲ್ಲಿ ಈವತ್ತಿನ ದಿವಸ ಮಾಯ ಹಿಂದಿನ ಜೀವನ ಮೌಲ್ಯ ಈ ಮೌಲ್ಯದ ಪ್ರಸ್ತಾಪ ಬಂದ ಕಾರಣಕ್ಕಾಗಿ ಇಲ್ಲಿ ಕಥಾಭಾಗದಿಂದ ಕೊಂಚ ಪಕ್ಕಕ್ಕೆ ಹೊರಳಿ ಒಂದು ಮಾತನ್ನು ಪ್ರಸ್ತಾಪ ಮಾಡುವುದು ಮುಖ್ಯ ಅಂತ ಅನಿಸಿದೆ ಇದಕ್ಕೆ ನಿಮ್ಮ ಸಹಮತಿನೂ ಇದೆ ಅಂತ ಅಂದುಕೊಳ್ತೇನೆ ನಮ್ಮ ಪ್ರಾಚೀನ ಸಮಾಜದ ಪ್ರತಿಫಲನವೇ ಆಗಿರುವಂಥ ಕಾವ್ಯ ಸಾಹಿತ್ಯದಲ್ಲಿ ನಾವು ಮನಸ್ಸು ಕೊಡಬೇಕಾದ ಹೆಚ್ಚಿನ ಪ್ರಯೋಜನ ಇರುವ ಬಹುಮುಖ್ಯ ಸಂಗತಿ ಅಂದರೆ ಈ ಕಾವ್ಯ ಸಾಹಿತ್ಯ ಭಿತ್ತಿಯಲ್ಲಿ ಹರಡಿರುವ ನಮ್ಮ ಸಂಸ್ಕೃತಿ ಪರಂಪರೆ ಜೀವನ ಶೈಲಿಗಳಲ್ಲಿನ ಸಾರ್ವಕಾಲಿಕ ಮೌಲ್ಯಗಳು ಈ ಮೌಲ್ಯಗಳನ್ನು ನಿಖರವಾಗಿ ಸ್ಪಷ್ಟವಾಗಿ ಜನರ ಗಮನಕ್ಕೆ ಬರುವಂತೆ ಬೊಟ್ಟು ಮಾಡಿ ತೋರಿಸುವುದು ಇಂಥ ಕಾವ್ಯ ಪ್ರಸ್ತುತಿಯ ಸಂದರ್ಭದಲ್ಲಿ ವ್ಯಾಖ್ಯಾನಕಾರನ ಹೊಣೆ ಅಂತ ನಾನು ಅಂದುಕೊಂಡಿದ್ದೇನೆ ಈ ನವಮಾಶ್ವಾಸದ ಉದ್ದಕ್ಕೂ ಈ ಮೌಲ್ಯಗಳನ್ನು ಗುರುತಿಸುವ ಭಾವಿಸುವ ಅನುಷ್ಠಿಸುವ ಪ್ರಯತ್ನವನ್ನು ನಾವು ನೀವೆಲ್ಲರೂ ಮಾಡುತ್ತಾ ನಡೆಯೋಣ ಕಾಲಕ್ರಮದಲ್ಲಿ ಈ ಮನೋಧರ್ಮವು ನಮ್ಮಲ್ಲಿ ಹೆಪ್ಪುಗಟ್ಟಿ ನಮ್ಮ ವ್ಯಕ್ತಿತ್ವಕ್ಕೆ ಕಿಂಚಿತ್ತಾದರೂ ತೂಕವನ್ನು ಹೊಂದಿಸಿಕೊಡಬಹುದು ಅಂತ ಅಂದುಕೊಳ್ತೇನೆ ಇಷ್ಟಾದರೆ ಗಮಕ ಕಲೆ ತನ್ನ ಸಾಮಾಜಿಕ ಪಾತ್ರವನ್ನು ಮಾಡಿತು ಅಂತಲ್ಲೇ ಲೆಕ್ಕ ಕಥಾಂತರ ಆದುದಕ್ಕೆ ಕ್ಷಮೆ ಇರಲಿ ಮುಂದೆ ಪಾಂಡವರ ಆಗಮನದಿಂದ ವಿರಾಟರಾಜನಿಗೆ ಅತೀವಾದ ಆನಂದವಾಗಿದೆ ಛಲಚಲಿಂಗೆ ಬರತನಿದು ಅಂದು ಬಂದು ಪಾಂಡು ತಲೋದೋರಿ ಲೆಯ ಪೊಂಪುಳಿಯ ಆಯ್ತು ಮತ್ತೆ ಆಗಳ ಚಲ ಚೆಲದ ಗುರದೆ ಪಗೆವರ ತಲೆಗಳಂ ಎರಿದು ಚಲ ಚಲರಿ ಉರದೆ ಪಗೆವರ ತಲೆಗಳನ್ ಅರಿದು ಬೂ ಪಾಂಡು ತನೂಜರ್ ಅಂದು ಪಗವರ ತಲೆಗಳನ್ ಅರಿದು ಬಂದು ತಲೆದೋ avum daleyum om puliyum aayito maccheng ಪಾಂಡವರು ಹೀಗೆ ಅಪ್ರತಿಮ ಪ್ರತಾಪಿಗಳಾಗಿ ಒಂದು ಸೋಲಿಲ್ಲದೆ ಅಧರ್ಮಿ ಶತ್ರುಗಳನ್ನೆಲ್ಲ ನಿವಾರಿಸಿ ಕೊನೆಗೆ ಬಂದು ತನ್ನ ರಾಜ್ಯಕ್ಕೆ ಇಳಿದಿರುವುದು ವಿರಾಟರಾಜನಿಗೆ ಮಹಾ ಸಂತೋಷವಾಗಿದೆ ಈ ಸಂತೋಷದಲ್ಲಿ ಪಾಂಡವರನ್ನು ವಿಶೇಷವಾಗಿ ಬರಮಾಡಿಕೊಳ್ಳುವುದಕ್ಕೆ ನಗರಿಯಲ್ಲೆಲ್ಲ ಕಮಾನುಗಳನ್ನು ಕಟ್ಟಿಸಿ ತಳಿದು ತೋರಣಗಳಿಂದ ಅಲಂಕರಿಸಿ ಬಾವುಡಗಳನ್ನು ಹಾಕಿಸಿ ಮಂಗಳ ವಾದ್ಯಗಳನ್ನು ಮೊಳಗಿಸಿ ಬಹಳ ದೊಡ್ಡದಾದ ಸಂಭ್ರಮವನ್ನು ಏರ್ಪಾಡು ಮಾಡುತ್ತಾನೆ ವಿರಾಟರಾಜ ತನ್ನಲ್ಲಿನ ಸಕಲೈಶ್ವರ್ಯಗಳನ್ನು ಪಾಂಡವರ ಮುಂದೆ ಇಟ್ಟು ಅವರನ್ನು ತುಷ್ಟಿಗೊಳಿಸುತ್ತಾನೆ ಆಗ ಅವನ ಮನಸ್ಸಿನ ಸ್ಥಿತಿ ಕುರುಡಂ ಕಣ್ ಎಂದು ಹೋಲಿಸುತ್ತಾನೆ ಕವಿ ಪ್ರಪಂಚದ ದೃಷ್ಟವೈಭವಗಳನ್ನೇನನ್ನೂ ಕಾಣದ ಹುಟ್ಟು ಕುರುಡನಿಗೆ ಇದ್ದಕ್ಕಿದ್ದ ಹಾಗೆ ಕಣ್ಗಳು ಬಂದಾಗ ಅವನು ಅನುಭವಿಸುವ ಅಳತೆ ಇಲ್ಲದ ಸಂತೋಷದ ಹಾಗೆಯೇ ವಿರಾಟರಾಜನೂ ಸಹ ಸಂತೋಷ ಪಡಿತಾ ಇದ್ದಾನಂತೆ ಆಗಲೇ ವಿರಾಟನ ಮಹಾರಾಣಿಯಾದ ಸುದೇಶನಿ ಕೂಡ ದ್ರೌಪದಿಗೆ ನಮಸ್ಕಾರ ಮಾಡಿ ವಿವಿಧವಾಗಿ ಅವಳನ್ನು ಸತ್ಕರಿಸುತ್ತಾಳೆ ಇಷ್ಟೆಲ್ಲ ಆದ ಎಲ್ಲರೂ ವಿರಾಮಾಸನದಲ್ಲಿ ಕೂಡ್ತಾರೆ ಆಗ ವಿರಾಟರಾಜ ಧರ್ಮರಾಯನ ಮುಂದೆ ನತಮಸ್ತಕನಾಗಿ ತನ್ನ ಮನಸ್ಸಿನ ಒಂದು ಇಂಗಿತವನ್ನು ಹೇಳ್ತಾನೆ ಎಂಬ ಪುರಜನಾಳೆಗಳೇ ವಿರಾಟನ ಮಹಾದೇವಿ ಸುದೇಷ ಕೃಷ್ಣೆಗೆ ಆಗಿ ಬೇಬೇ ಧರ್ಮ ತನೂಜೆ ವಿರಾಟನ್ ಅವನ ತಮಣಿ ಮಟನ್ ಇಂತೆಂದು ಭಿನ್ನ ಪಂಗೈದೇ ಉಳಿದವ ಮಂಡಲೊಳಂ ರೂಪ ನೀಂದ್ರೆ ದೊರೆವತ್ತು ಮೆರೆ ವಾಳ್ ಎಲ್ಲ ತನೂಜೆಯ ಅಂಕದುತ್ತರೆಗೆ ವಿವಾಹ ಮಂಗಳಮ್ ಇನ್ ಅಭಿಮನ್ಯುಗೆ ಮಾಡಪುದರೋತ್ತರಂ ಎನೆ ಮಾಡು ನಿನ್ನದಯ ಇಂ ಮೆರೆವೆಂ ಯಮರಾಜನಂದನಾ ಯಮರಾಜನಂದನಾ उलिराव मंडल दोलम गिरदे इल्निवंदी रे दरे वत्तु denn मेरे बाल में सुन एन तनू जगेय ಅಂಕದ ನ ತನು ಉತ್ತರೋ ತರಗೆ ಎಂಬುದಂ ಅಂತೆಗೈವೆಂ ನಿಮ್ಮೆಮ್ಮ ನಂಪುಗಳು ಈಗ ಆದುವಲ್ಲ ಹಿರಣ್ಯಗರ್ಭ ಬ್ರಹ್ಮರಿಂ ತಗುಳದವ್ಯ ವಚ್ಛಿನ್ನವಾಗಿ ಬಂದು ನಿನ್ನದರೆಯ ನಂಟನುಮನ್ ಎಲ್ಲಿ ಪಡೆವನೆಂದು ವಿರಾಟನಿಂ ಸಂತಸಂಬಳೆನುಡಿದು ಚಾಣೂರಾರಿಯಂ ಸುಭದ್ರಯುಮಂ ಅಭಿಮನ್ಯೂಮಂ ಒಳಗೊಂಡು ಬರ್ಪುದೆಂದು ಬಳಿಯ ವಿರಾಟ ಸಮೇತಂ ಸಮೇತ ಅಯ್ಯ ಧರ್ಮಪ್ರಭು ಈ ಎಲ್ಲ ವಿಜಯೋತ್ಸವವನ್ನು ಮುಗಿಸಿ ನೀನು ನಿನ್ನ ತಮ್ಮಂದಿರು ತಂಗುವುದಕ್ಕೆ ಬೇರೆ ಯಾವ ಪ್ರದೇಶಕ್ಕೂ ಹೋಗದೆ ವಿಶೇಷವೆನ್ನುವಂತೆ ನನ್ನ ರಾಜ್ಯಕ್ಕೆ ಬಂದಿದ್ದೀರಿ ನನಗದು ಹಿರಿದಾದ ಕೃಪೆಯಾದಂತೆ ನಿಮ್ಮ ಈ ಬರುವಿನಿಂದ ನನ್ನ ದೊರೆತನಕ್ಕೆ ವಿಶೇಷವಾದ ಮನ್ನಣೆ ಸಿಕ್ಕಂತಾಯಿತು ಈಗ ನಿನ್ನಲ್ಲಿ ನನ್ನದೊಂದು ಕೋರಿಕೆ ಇದೆ ನನ್ನ ಮಗಳು ಉತ್ತರೇ ಕೀರ್ತಿವಂತಳು ಗುಣವಂತಳು ಆಗಿ ಹೆಸರಾದವಳು ಸುಗುಣಗಳ ಪ್ರತಿರೂಪ ಇಂಥ ನನ್ನ ಮಗಳನ್ನು ನಿನ್ನ ಮಗನಾದ ಅಭಿಮನ್ಯುವಿಗೆ ತಂದುಕೊಂಡ್ರೆ ಉತ್ತರೋತ್ತರ ಅಭಿವೃದ್ಧಿಯ ಸಾಧನೆಯಾಗುತ್ತದೆ ನಿನ್ನ ಈ ಔದಾರ್ಯದಿಂದ ನಾನು ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆಯುತ್ತೇನೆ ಅನ್ನುತ ವಿರಾಟ ತನ್ನ ಮನಸ್ಸಿನ ಇಂಗಿತವನ್ನು ಧರ್ಮರಾಜನ ಮುಂದೆ ಇಡುತ್ತಾನೆ ವಿರಾಟರಾಜನ ಈ ಯೋಚನೆ ಧರ್ಮರಾಜನಿಗೂ ಸರಿ ಅನಿಸುತ್ತೆ ಹೇಳಿ ಕೇಳಿ ವಿರಾಟರಾಜ ಏನೂ ಸಾಧಾರಣ ಅಲ್ಲ ಅವನು ಧರ್ಮಶೀಲ ಅತಿರಥ ಉದಾರ ಧನವಂತ ಎಲ್ಲವೂ ಆಗಿದ್ದವನು ಉತ್ತಮ ಕುಲದ ಮನೆ ಅಲ್ಲದೆ ವಿರಾಟನು ವೃದ್ಧನಾಗಿದ್ದು ಈ ಮಾತು ಹಿರಿಯನ ಮಾತೂ ಆಯಿತು ಮೇಲಾಗಿ ಪಾಂಡವರ ಜೀವನದ ಅತ್ಯಂತ ಕಠಿಣತರವಾದ ಸಮಯ ಅಂದರೆ ಆ ಅಜ್ಞಾತವಾಸದ ಒಂದು ವರ್ಷ ಆ ಅವಧಿಯಲ್ಲಿ ಪಾಂಡವರು ಆಶ್ರಯವನ್ನು ರಕ್ಷಣೆಯನ್ನು ವಿರಾಟನಿಂದ ಪಡೆದವರು ಅಷ್ಟು ಕಾಲ ಮತ್ಸ್ಯ ನಗರದ ನೆಲದ ಅನ್ನವನ್ನು ಉಂಡು ಬಾಳಿದವರು ಈ ಎರಡೂ ಮಹತ್ ವಿರಾಟನಿಗೆ ಅವರು ಅನಂತ ಋಣಿಗಳೂ ಹೀಗಿರುವ ಸಂದರ್ಭದಲ್ಲಿ ವಿರಾಟನ ಮಾತನ್ನು ಮನ್ನಣೆ ಮಾಡ್ತಾ ಯುಧಿಷ್ಠಿರ ಮತ್ಸ್ಯ ರಾಜನಿಗೆ ಹೇಳ್ತಾನೆ ಹಾಗೆ ಆಗಲಿ ರಾಜ ವಿರಾಟನಷ್ಟೇ ವಿನಯದಿಂದ ಖಂಡಿತ ನಮ್ಮ ನಂಟು ಬೆಳೀಲಿ ನಮ್ಮಿಬ್ಬರ ಬಾಂಧವ್ಯ ಏನು ಹೊಸದಲ್ಲ ಅನಾದಿ ಉತ್ತಮ ಕ್ಷತ್ರಿಯನಾದ ನಿನಗೆ ಸಮಾನವಾದ ಬಂಧುವನ್ನು ಪಡೆಯುವುದು ನನಗೇನು ಸುಲಭವಲ್ಲ ನಿನ್ನ ಇಷ್ಟದ ಹಾಗೆಯೇ ಆಗಲಿ ಅಂತಾನೆ ಧರ್ಮರಾಯನ ಮಾತಿನಿಂದ ವಿರಾಟರಾಜನಿಗೆ ಅತಿಶಯವಾದ ಸಂತೋಷವಾಗುತ್ತದೆ ಹೀಗೆ ಪರಸ್ಪರ ಗೌರವದ ಮಾತುಗಳಿಂದ ಇಬ್ಬರು ಪರಸ್ಪರ ಹಿತವನ್ನು ಸಾಧಿಸಿದ್ದಾರೆ ಇನ್ನು ಮುಂದೆ ನಡೆಯಬೇಕಾದ ಕಲ್ಯಾಣ ಕಾರ್ಯವನ್ನು ಮುಂದುವರಿಸುವ ಸಲುವಾಗಿ ಧರ್ಮರಾಜ ದ್ವಾರಕೆಯಲ್ಲಿರುವ ಶ್ರೀಕೃಷ್ಣನಿಗೆ ಸಮಾಚಾರವನ್ನು ತಿಳಿಸಿ ಸುಭದ್ರೆಯನ್ನು ಅಭಿಮನ್ಯುವನ್ನು ಕರೆದುಕೊಂಡು ಮತ್ಸ್ಯನಗರಿಗೆ ಬರಬೇಕು ಅಂತ ನಿರೂಪವನ್ನು ಕಳಿಸ್ತಾನೆ ಇವತ್ತು ಇಷ್ಟಾಗಿದೆ ನಾಳೆ ಬೆಳಗ್ಗೆ ಸುಭದ್ರೆ ಅಭಿಮನ್ಯುಗಳ ಸಮೇತ ಶ್ರೀಕೃಷ್ಣನು ಮತ್ಸ್ಯ ನಗರಕ್ಕೆ ಬರುವ ಹೊತ್ತಿಗೆ ಮತ್ತೆ ನಮ್ಮ ನಿಮ್ಮ ಸಂಪರ್ಕ ಶುಭಂ ನಮಸ್ಕಾರ ನಮಸ್ಕಾರ ನಿನ್ನೆಯ ಕಥೆಯನ್ನು ಮುಂದುವರಿಸುತ್ತಾ ಧರ್ಮರಾಜನಿಂದ ಸಮಾಚಾರವನ್ನು ತಿಳಿದ ಶ್ರೀಕೃಷ್ಣ ಬಹಳ ಸಂತೋಷ ಪಡ್ಕೊಂಡಿದ್ದಾನೆ ಅಭಿಮನ್ಯು ಇಬ್ಬರನ್ನು ಜೊತೆಗೊಂಡು ಮತ್ಸ್ಯ ರಾಜ್ಯಕ್ಕೆ ಬಂದಿದ್ದಾನೆ ಬರುತ್ತಿದ್ದಂತೆಯೇ ವಿರಾಟರಾಜನೊಡಗೂಡಿ ಪಾಂಡವರು ಊರಸರಹದ್ದಿನಲ್ಲಿ ಇವರನ್ನು ಎದುರುಗೊಂಡು ಸ್ವಾಗತಿಸಿದ್ದಾರೆ ಕೃಷ್ಣನು ತನಗಿಂತ ಹಿರಿಯನಾದ ಧರ್ಮರಾಜನ ಪಾದಗಳಿಗೆ ನಮಸ್ಕರಿಸ್ತಾನೆ ಉಳಿದ ಪಾಂಡವ ಸೋದರರು ಕೃಷ್ಣನ ಪದ ನಮಸ್ಕರಿಸಿದ್ದಾರೆ ಅವರೆಲ್ಲರಿಗೆ ಚಿರಂಜೀವಿಯಾದ ಅಭಿಮನ್ಯವು ಹಿರಿಯರ ಪಾದಗಳಿಗೆ ನಮಸ್ಕರಿಸುತ್ತಾನೆ ಎಲ್ಲರ ಮುಖ ಸಂತೋಷ ಉತ್ಸಾಹಗಳು ತುಂಬಿದೆ ಅವರ ಪ್ರೇಮ ತುಂಬಿದ ಮಾತುಗಳಲ್ಲಿ ಉಕ್ಕಿಹರಿಯುತ್ತಿರುವ ಹರಕೆ ಹರೈಕೆಗಳು ಕಮಲದ ಹೂವಿನ ಗರ್ಭಕುಂಭವನ್ನು ಪೂರ್ಣವಾಗಿ ತುಂಬಿದ ಮಕರಂದವು ಕಂಠ ದಾಟಿ ಹೊರಕ್ಕೆ ಧಾರಿಯಾಗಿ ಚಿಮ್ಮಿದ ಹಾಗೆ ಭಾಸವಾಗುತ್ತಿದೆ ಅನ್ಯೋನ್ಯ ನಿವೇದ ಗೆಯದು ಆನಂದ ದಿಂ ಪೊಳಲಂ ಪುಕ್ಕು ಮಜ್ಜನ ಭೋಜನಾ ಅಪಗತ ಪರಿಶ್ರಮಣ ಮಾಡಿ ಮುರಾಂತಕನಂ ಅಂತಕನಂದನ ಅಭಿಮನ್ಯು ವಿವಾಹ ಕಾರ್ಯ ಪರ್ಯಾಲೋಚನೆಯುಳ್ ಉಡಂಬಡಿಸಿ <tries> ಿ ಘೋಷದಂತೆ ತುಂಬ ಆನಂದವಾಗಿದೆ ಆ ಮಿಲನದ ತಕ್ಷಣದಲ್ಲಿನ ಉಬ್ಬಿಹೋಗಿದ ಆನಂದ ಈಗ ಇಳಿದು ಸ್ಥಿರವಾಗಿ ಮನಸು ನೆಲೆಯಾಗಿದೆ ಎಲ್ಲರೂ ಲೌಕಿಕದ ಮಾತುಗಳಿಗೆ ಮೊದಲಾಗುತ್ತಾರೆ ಆಗ ಕೃಷ್ಣನು ಪಾಂಡವರು ತಾವು ಕಳೆದ ಸಲ ಪರಸ್ಪರ ಅಗಲಿದಾಗಿನಿಂದ ಅನುಭವಿಸಿದ ಕಷ್ಟ ಸುಖಗಳನ್ನು ಆಗುಹೋಗಗಳನ್ನು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾ ಮನಸ್ಸಿನ ಭಾರವನ್ನ ಭಾವವನ್ನ ವಿನಿಮಯ ಮಾಡಿಕೊಳ್ತಾ ಇದ್ದಾರೆ ಲೋಕಾರೂಢಿಯಾಗಿ ಮಾತಾಡಿಕೊಳ್ತಾ ಅಲ್ಲಿಂದ ಹೊರಟು ಮತ್ಸ್ಯ ನಗರವನ್ನ ಪ್ರವೇಶ ಮಾಡ್ತಾರೆ ಅಲ್ಲಿ ವಿರಾಟನ ಅರಮನೆಯ ವ್ಯವಸ್ಥೆಯಲ್ಲಿ ನಡೆಯಬೇಕಾದ ಎಲ್ಲ ಶಿಷ್ಟಾಚಾರಗಳು ಆಯಾಸ ಪರಿಹಾರಕ್ಕಾಗಿ ಆಗಬೇಕಾದ ಉಪಚಾರಗಳು ಎಲ್ಲವೂ ಸಮರ್ಪಕವಾಗಿ ಆಗುತ್ತದೆ ಎಲ್ಲರೂ ಸುಖಾಸನದಲ್ಲಿ ಕುಳಿತುಕೊಳ್ತಾರೆ ಆಗ ಧರ್ಮರಾಜನು ಶ್ರೀಕೃಷ್ಣನಲ್ಲಿ ಅಭಿಮನ್ಯುವಿನ ಮದುವೆಯ ವಿಚಾರದ ವಿವರಗಳನ್ನು ಪ್ರಸ್ತಾಪಿಸಿ ವಿರಾಟ ರಾಜನ ಅರಿಕೆಯನ್ನು ತನ್ನ ಇಂಗಿತವನ್ನೂ ವಿಷದವಾಗಿ ತಿಳಿಸಿ ಈ ಕಲ್ಯಾಣದ ಪ್ರಸಂಗಕ್ಕೆ ಕೃಷ್ಣನ ಒಪ್ಪಿಗೆಯನ್ನು ಪಡೆದುಕೊಳ್ಳುತ್ತಾನೆ ಮದುವೆಗಾಗಿ ಒಂದು ಸುಮುಹೂರ್ತವನ್ನು ಗುರುತಿಸ್ತಾರೆ ಕಾಲ ಬೇಗ ಬೇಗ ಸಂದಿದೆ ಅಭಿಮನ್ಯು ಉತ್ತರೆಯರ ವಿವಾಹದ ಮುಹೂರ್ತವು ಬಂದೇ ಬಿಟ್ಟಿದೆ ಸಂಭ್ರಮಗಳೆಲ್ಲವೂ ಪ್ರಾರಂಭವಾಗಿವೆ ಅಂತೂ ಆ ವೀರ ನಂವೀರೀಯ ನೆರಪುವಂತೆ ಉತ್ತರ ಕಂಸ ಧ್ವಂಸಾವತಿಗೆ ತಳಿಪಿ ಮಲೆಪರ್ ಮಂಡಳಿಕರು ಕರ್ಬ ಅದ ಮದುವೆ ಮನೆ ಗಲಾಟೆ ಒಬ್ಬ ಬಡವನ ಮನೆಯ ಮದುವೆಯ ಓಡಾಟ ಎಂದರೇನೇ ಒಂದು ಅಲೌಕಿಕವಾದ ಆನಂದದ ಓಡಾಟ ಅಂಥದ್ರಲ್ಲಿ ಇದು ಹೇಳಿ ಕೇಳಿ ಅರಮನೆಯ ಮದುವೆ ಜೀವನೋತ್ಸಾಹ ಎಲ್ಲ ಕಡೆಯೂ ಚಿಲುಮೆಯಾಗಿ ಚಿಮ್ಮಿದೆ ಮತ್ಸ್ಯ ನಗರದ ಪ್ರಜೆಗಳು ಅರಮನೆಯ ಜನ ಇನ್ನೊಂದು ಕಡೆ ಮದುವೆಯ ಸಂಭ್ರಮದಲ್ಲಿ ಬಗೆ ಬಗೆಯಾಗಿ ಮುಳುಗಿದ್ದಾರೆ ಎಲ್ಲ ಕಡೆಯೂ ಮಂಗಳವಾದ್ಯಗಳ ಸದ್ದು ಹಾಗೆ ಸಮುದ್ರದಲ್ಲಿ ಭವ್ಯವಾಗಿ ಉಕ್ಕುಕ್ಕಿ ಮೇಲೇಳುವ ಅಲೆಗಳು ಸಂಭ್ರಮಿಸುತ್ತಾ ಭೋರ್ಗರಿಯುವ ಸದ್ದಿನ ಹಾಗೆ ಈ ಮಂಗಳವಾದ್ಯಗಳ ಸದ್ದು ಗಡ ಮದುವೆಯ ಹೆಗ್ಗಳಿಕೆಯು ನಭೂತೋ ನ ಭವಿಷ್ಯತಿ ಎನ್ನುವಿಸುವ ಹಾಗೆ ಬೆಳೆದಿದೆ ಮೇರು ಪರ್ವತದ ಪ್ರಮಾಣವನ್ನು ಮೀರಿಸುವಷ್ಟು ಹೊನ್ನಿನ ದಾನ ನಡೀತಾ ಇದೆಯಂತೆ ವಾರನಾರಿಯರ ನೃತ್ಯ ಅಂದರೆ ವೇಷ್ಯಾಸ್ತ್ರೀಯರು ಗಣಿಕಾಸ್ತ್ರೀಯರು ಅಂತಲೂ ಹೇಳ್ತಾರೆ ಇವರುಗಳ ನೃತ್ಯ ರಮಣೀಯವಾಗಿ ನೋಡಿದವರು ಎಲ್ಲರ ಮನಸ್ಸನ್ನು ಗೆಲ್ಲುತ್ತ ಎಲ್ಲ ಕಡೆ ಅಲ್ಲಲ್ಲಿಗೆ ಸಲ್ಲುವ ಸಂಭ್ರಮಾಚರಣೆಯು ಆ ಪುರದಲ್ಲಿ ಮೆರೆದಿದೆ ಇದೆಲ್ಲದರ ನಡುವೆ ಕನ್ಯಾದಾನ ಮಾಡಬೇಕಾದ ಮಹಾ ಬಂದಾಗಿದೆ ಕೀರ್ತಿವಂತನಾದ ವೀರಾಟರಾಜನು ಧಾರಾಮುಹೂರ್ತದಲ್ಲಿ ಕನ್ಯಾದಾನ ಮಾಡಿ ಉತ್ತರಿಗೂ ಅಭಿಮನ್ಯುವಿಗೂ ಮದುವೆಯನ್ನು ಮಾಡಿ ಮುಗಿಸುತ್ತಾನೆ ವಿದ್ಯುಕ್ತವೂ ಪಾರಂಪರಿಕವೂ ಸ್ಥಳ ಸಂಪ್ರದಾಯವೂ ಆದಂತಹ ಎಲ್ಲ ಮದುವೆ ಶಾಸ್ತ್ರಗಳು ಮುಗಿಸಿದ್ದ ಮುಗಿದಿದೆ ವಾತಾವರಣ ಉಬ್ಬರಿಕೆಯನ್ನು ಕಳೆದುಕೊಂಡು ಸಮಸ್ಥಿತಿಗೆ ಬಂದಿದೆ ಇಷ್ಟೆಲ್ಲವನ್ನೂ ಆಯಾಸವಿಲ್ಲದೆ ವೈಭವದಿಂದ ನಡೆಸಿಕೊಟ್ಟ ವಿರಾಟ ರಾಜ ಶ್ರೀಕೃಷ್ಣನ ಜೊತೆಗೆ ನವದಂಪತಿಗಳನ್ನು ದ್ವಾರಕಾಪುರಿಗೆ ಕಳಿಸ್ತಾ ಇದ್ದಾನೆ ಆ ಸಂಭ್ರಮ ಮುಗಿಯಿತು ಈಗ ಪಾಂಡವರು ಮುಂದಿನ ದಿನಗಳನ್ನು ಕುರಿತು ಯೋಚಿಸಬೇಕಾಗಿ ಬಂದಿದೆ ಅವರಿಗೆ ಬೆಂಬಲವಾಗಿ ಉದ್ಧಟರಾದ ಸಾಮಂತರು ಸಣ್ಣ ರಾಜರು ಅನೇಕ ವೀರ ಪರಾಕ್ರಮಿ ಕ್ಷತ್ರಿಯರು ಎಲ್ಲರೂ ಪಾಂಡವರ ಪಾಂಡವರು ಉನ್ನತಿಯಿಂದ ನೆಮ್ಮದಿಯಿಂದ ರಾಜ್ಯಭಾರ ಮಾಡಲು ಅನುವಾಗುವಂತೆ ತಮ್ಮ ಪ್ರಾಣಗಳನ್ನೂ ಸೇರಿ ಸಂಪತ್ತನ್ನೆಲ್ಲವನ್ನೂ ಕೊಡುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಹೀಗಿರುವಾಗ ಪಾಂಡು ತಮ್ಮಿಂದ ಅಪಹರಿಸಿದ ರಾಜ್ಯವನ್ನು ಕೌರವರು ಆಳುತ್ತಾ ಎಗ್ಗಿಲ್ಲದೆ ಮೆರೆದಿರುವುದನ್ನು ಕುರಿತು ಚಿಂತಿಸಿ ಮುಂದಿನ ಹೆಜ್ಜೆ ಏನು ಎಂದು ಯೋಚಿಸುತ್ತಿದ್ದಾರೆ ಇಷ್ಟು ರಾಜಮಹಾರಾಜ ಸಾಮಂತರ ಬೆಂಬಲ ಇದ್ದರೂ ಸಹ ಈ ಕೆಲಸಕ್ಕೆ ತಮ್ಮ ಬಾಹುಬಲವನ್ನೇ ಸಂಪೂರ್ಣವಾಗಿ ನೆಚ್ಚಿಕೊಂಡು ಶತ್ರು ನಿವಾರಣೆಗೆ ಸೂಕ್ತ ಸಮಯದ ನಿರೀಕ್ಷೆಯಲ್ಲಿ ಇದ್ದಾರೆ ಮುಂದೆ ತಂಬ ಪೂರ್ಣ ವರ್ಷಾವಧಿ ನೆರೆದೊಣಂ ಆರಾತಿಗಳಿಗೆ ಅಂತ್ಯಕಾಲಂ ನೆರೆಯದು ಉಂಬಳಿಸಿ ನಮಗೆ ಕೆಮ್ಮಗಿರಲಾಗದು ದುರ್ಯೋಧನನ ಪೊಡೆ ಶ್ವೇತ ಕೃಷ್ಣ ಕಾರಕಂ ಕೃಷ್ಣ ತನಗೆ ಮಾಡದನ್ನೆಗಂ ಪನ್ನಗ ಶಯನ ನಮಗೆ ಮಾಡುವುದುತ್ತಮ ಪಕ್ಷಂ ಎಂಬಿ ಪ್ರಧಾನ ಕಾರ್ಯಮಂ ತೋಚಿಸಿ ವಿಕ್ರಮಾರ್ಜುನ ನೀಲೆಗಲ್ ವೀಳ್ಕು ಎಂಬುದರೇರಿ ಮನಃಪವನೇಗಿ ತಿರಿಂದಿರದು ಮರೆದೊರಗಿದ ಮಧುಮಥನನ ಎತ್ತಲನ್ ಮದಿ ಕಾಲ ದೆಸೆಯುಳ್ ಉಸಿರದೆ ಕುಳ್ಳಿರೆ ದುರ್ಯೋಧನನು ಆಗಡೆ ಬಂದು ಬಲಿಬಂಧನ ತಲೆ ದೆಸೆಯುಳ್ ಕುಳ್ಳಿರೆ ತಾವು ಪ್ರತಿಜ್ಞೆ ಮಾಡಿದ್ದ ಗಡುವು ಮುಗಿದರೂ ಇನ್ನು ಶತ್ರು ಸಂಹಾರಕ್ಕೆ ಸಮಯ ಒದಗಲಿಲ್ಲವಲ್ಲ ಅಂತ ಸ್ವಲ್ಪ ಕಂಗೆಟ್ಟು ಸ್ವಲ್ಪ ಚಿಂತೆಗೊಳಗಾಗಿ ಪಾಂಡವರು ತಮ್ಮ ತಮ್ಮೊಳಗೆ ಚರ್ಚೆ ಮಾಡ್ತಾ ಇನ್ನು ನಾವು ಸುಮ್ಮನೆಯೇ ಇರುತ್ತಾ ನಿಧಾನ ಮಾಡಿದ್ದು ಸಾಕು ನಾವು ಹೀಗೆಯೇ ಹಿಂದೆ ಮುಂದೆ ಯೋಚಿಸುತ್ತಾ ಕಾಲಕ್ಷೇಪ ಮಾಡುತ್ತಿದ್ದರೆ ಕಪಟ್ಟಿ ದುರ್ಯೋಧನನು ಯಾವ ಕುತಂತ್ರಕ್ಕೂ ಹಿಂಜರಿಯುವುದಿಲ್ಲ ಕೊನೆಗೆ ಅವನು ಏನಾದರೂ ಮಾಡಿ ಕೃಷ್ಣನನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂಥವನು ಹೀಗಾಗುವುದಕ್ಕೆ ಮೊದಲೇ ನಾವು ಬುದ್ಧಿವಂತಿಕೆಯಿಂದ ಕೃಷ್ಣನನ್ನು ನಮ್ಮ ಸಹಾಯಕ್ಕೆ ಹೊಂದಿಸಿಕೊಳ್ಳುವುದು ಉತ್ತಮ ಅಂತ ಯೋಚಿಸಿಕೊಳ್ತಾರೆ ಇಲ್ಲಿ ಪಂಪ ದುರ್ಯೋಧನನ್ನು ಶ್ವೇತ ಕಾರಕ ಎಂದಿದ್ದಾನೆ ಅಂದರೆ ಕಪ್ಪಗಿರುವುದನ್ನು ಬೆಳೆಗೆ ಮಾಡುವುದು ಬೆಳ್ಳಗಿರುವುದನ್ನು ಕಪ್ಪಗೆ ಮಾಡುವುದು ಕಪ್ಪಿಗೆ ಮಾಡುವುದು ಇಂಥ ಕೃತ್ರಿಮದವನು ಎಂಬುದು ದುರ್ಯೋಧನನಿಗೆ ಪಂಪನು ಕೊಡುವ ಬಿರುದು ಹೀಗೆ ಸಮಾಲೋಚಿಸಿ ಕೊನೆಗೆ ಕೃಷ್ಣ ಸಹಾಯವನ್ನು ಸಾಧಿಸಲು ವಿಕ್ರಮಾರ್ಜುನೇ ಅಂದರೆ ಅರ್ಜುನನೇ ಸಮರ್ಥ ಎಂದು ನಿರ್ಧರಿಸಿ ಈ ಕಾರ್ಯವನ್ನು ವಿವೇಕದಿಂದ ಸಾಧಿಸಲು ನೀನೇ ಹೋಗಬೇಕು ಅಂತ ಅರ್ಜುನನಿಗೆ ಆದೇಶ ಮಾಡ್ತಾರೆ ಅಣ್ಣ ತಮ್ಮಂದಿರ ಸೂಚನೆಯ ಹಾಗೆ ಕೂಡಲೇ ಅಪ್ರತಿರತನಾದ ಅರ್ಜುನನು ಮನಃಪವನ ವೇಗದಿಂ ನಮ್ಮ ಸುತ್ತಾ ಸುಳಿಯುವ ಗಾಳಿಯೇ ವೇಗ ಇನ್ನು ಮನಃಪವನ ಅಂದರೆ ಮನಸ್ಸಿನಲ್ಲಿ ಬೀಸುವ ಗಾಳಿ ಅಂದರೆ ಮನೋವೇಗದಲ್ಲಿ ಅನ್ನುವುದು ಇದರ ಅರ್ಥ ಅಷ್ಟು ವೇಗದಲ್ಲಿ ಪ್ರಯಾಣವನ್ನು ಕೈಗೊಂಡು ಶೀಘ್ರವೇ ದ್ವಾರಕೆಯನ್ನು ತಲುಪಿ ಕೃಷ್ಣನ ಅರಮನೆಯ ಸೇರ್ತಾನೆ ಅರ್ಜುನ ಬಂದವನೇ ರಾಜಮಂದಿರಕ್ಕೆ ಬರ್ತಾನೆ ಅದು ಕೃಷ್ಣ ಮಲಗಿ ವಿರಮಿಸುತ್ತಿರುವ ಸಮಯ ಆದರೂ ಅರ್ಜುನನು ನೇರ ಕೃಷ್ಣನ ಕೃಷ್ಣ ಮಲಗಿದ್ದಲ್ಲಿಗೆ ನಡೀತಾನೆ ಈ ಮಾತು ಶಿಷ್ಟಾಚಾರವನ್ನು ದಾಟಿದ ಹಾಗೆ ಅನಿಸಿದರೂ ಕೃಷ್ಣನು ವಿಶ್ರಾಂತಿಯಲ್ಲಿದ್ದಾಗ ಅಲ್ಲಿಗೆ ಬರು ಅಧಿಕಾರವು ಇವನ ದಾಯಾದಿ ಬಂಧುಗಳಿ ಇತ್ತು ಎಂದರೆ ಇವರ ನಿಕಟತೆ ಎಷ್ಟಿದ್ದಿತು ಎಂದು ಊಹಿಸಬೇಕಾಗುತ್ತದೆ ನಿದ್ರೆ ಮಾಡುತ್ತಾ ಇದ್ದ ಕೃಷ್ಣನನ್ನು ಕಂಡ ಅರ್ಜುನ ಸದ್ದು ಮಾಡದೆ ನಡೆದು ಕೃಷ್ಣನ ಕಾಲ ದಸೆಯಲ್ಲಿ ಅದೇ ವೇಳೆಗೆ ದುರ್ಯೋಧನನ್ನು ಅಲ್ಲಿಗೆ ಬರುತ್ತಾನೆ ಕೃಷ್ಣನ ಕಾಲ ಕುಳಿತಿದ್ದ ಅರ್ಜುನನನ್ನು ನೋಡುತ್ತಾ ಮುಂದೆ ನಡೆದು ಅವನು ಶ್ರೀಕೃಷ್ಣನ ತಲೆಯ ಹತ್ರ ಕುಳಿತುಕೊಳ್ಳುತ್ತಾನೆ ಪವಡಿಸಿದೋಪಡಿಸಿ ಹೆಚ್ಚ ಹೊತ್ತಿಗೆ ಶ್ರೀಕೃಷ್ಣ ಎಚ್ಚರವಾಗಿ ಕಣ್ಣು ತೆಗದಿದಾನೆ, ಸಹಜವಾಗಿಯೇ ಅವನ ಕಣ್ಣಿಗೆ ಮೊದಲು ಕಂಡದ್ದು ಪ್ರೇಮದಿಂದ ತನ್ನ ಕಾಲನ್ನು ಒತ್ತುತ್ತ ಸೇವೆಯಲ್ಲಿ ತೊಡಗಿದ್ದ ಅರ್ಜುನನೆ, ಇಂಥ ಸಂದರ್ಭದ ಭಾಗ್ಯ ಎಲ್ಲರಿಗೂ ದೊರಕುವುದಲ್ಲ ಭಗವಂತನ ರಕ್ಷೆ ಯಾರಿಗೆ ಲಭ್ಯವೋ ಅಂಥವರಿಗೇ ಇಂಥ ಭಾಗ್ಯ ದೊರೆಯುವುದು ಶ್ರೀಕೃಷ್ಣನಲ್ಲಿ ಪರಮಶ್ರದ್ಧೆಯನ್ನೂ ರಕ್ತಿರಸವನ್ನೂ ಭಾವವನ್ನು ಹೊಂದಿದ್ದ ಅರ್ಜುನನಿಗೆ ಸಿಕ್ಕಿದ ಈ ಸಂದರ್ಭ ಅತ್ಯಂತ ಶ್ರೇಷ್ಠವಾದ್ದು ಹೀಗೆ ಅರ್ಜುನನು ಕೃಷ್ಣನ ಕಣ್ಣಿಗೆ ಸುಲಭವಾಗಿ ಕಂಡ ತನ್ನ ಪರಮಾಪ್ತನಾದ ಅರ್ಜುನನಿಗೆ ಅನುಗ್ರಹವನ್ನು ಕರುಣಿಸಿದ ನಂತರವೇ ಕೃಷ್ಣನು ತನ್ನ ತಲೆಯ ಬದಿಯಲ್ಲಿದ್ದ ದುರ್ಯೋಧನನನ್ನು ನೋಡ್ತಾನೆ ಇಲ್ಲೊಂದಷ್ಟು ಊಹೆಯನ್ನು ನಾವು ಸೇರಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ ಕೃಷ್ಣನು ಹಾಗೆ ತನ್ನತ್ತ ನೋಡಿದಾಗ ದುರ್ಯೋಧನನಿಗೆ ಕೊಂಚ ಕಸಿವಿಸಿಯು ಆಗಿದ್ದಿರಬೇಕು ಮೊದಲು ಅರ್ಜುನನನ್ನು ಕಂಡು ನಸುನ ಇವನ ಮನಸ್ಸಿಗೆ ಕಾದ ಸಲಾಕೆಯಂತೆ ಅನಿಸಿರಲೂಬಹುದು ಹೇಳಿ ಕೇಳಿ ದುರ್ಯೋಧನನು ಅಭಿಮಾನಧನ ಸ್ವಾಭಿಮಾನಧನ ಹಾಗೆಯೇ ದುರಭಿಮಾನಧನವೂ ಕೂಡ ತಾನು ಆಳರಸ ಎನ್ನುವ ಹಮ್ಮು ಅವನಲ್ಲಿ ಸದಾ ಗೂಡು ಕಟ್ಟಿದ ಗುಣ ಅವನ ಮನಸ್ಸಿನಲ್ಲಿ ಎಷ್ಟೆಂದರು ತಾನು ಭೂಮಿಪತಿ ಅಮಿತವಾದ ಅಷ್ಟೈಶ್ವರ್ಯಕ್ಕೆ ಒಡೆಯ ಆಳುವ ಅಧಿಕಾರಿ ತನ್ನೆದುರಿಗೆ ಇರುವ ಅರ್ಜುನ ಈಗ ಅವನು ನಿಧನಪತಿ ಬಿಡಿಗಾಸಿಲ್ಲದ ನಿರ್ಗತಿಕ ಅಂಗೈ ಭೂಮಿ ಇಲ್ಲದ ಅತಿ ಹೀಗಿರುವಾಗ ಕೃಷ್ಣನು ಮೊದಲು ತನ್ನನ್ನೇ ಕಾಣಬೇಕಿತ್ತು ಬದಲಿಗೆ ಅರ್ಜುನನನ್ನೇ ಮೊದಲು ಕಂಡ ಇದು ಸರಿಯಾಗಲಿಲ್ಲ ಮನಸ್ಸಿನಲ್ಲಿ ಮಡುಗಟ್ಟಿದ ಇಂತಹ ಅಳಲಿನಿಂದಾಗಿ ದುರ್ಯೋಧನನಿಗೆ ಕೃಷ್ಣನು ತನ್ನತ್ತ ನೋಡಿ ನಕ್ಕುದೂ ಕೂಡ ಉರಿಯುವ ಗಾಯಕ್ಕೆ ಉಪ್ಪು ಲೇಪಿಸಿದ ಹಾಗೆ ಆಗಿದೆಬೇಕು ಕವಿ ಆಡದೆ ಬಿಟ್ಟ ಇಂಥ ಊಹೆಯ ಮಾತುಗಳಿಂದ ನಮಗೆ ಕಾವ್ಯದ ಅಡುಗೆ ಹೆಚ್ಚು ರುಚಿ ಅನಿಸುತ್ತದೆ ಪಾತ್ರಗಳ ಗುಣಾವ ಗುಣಗಳ ಪರಿಚಯವೋ ಉತ್ಪ್ರೇಕ್ಷಿತ ವ್ಯಕ್ತಿತ್ವವೋ ನಮ್ಮ ಮನಸಿನಲ್ಲಿ ಭದ್ರವಾಗಿ ಕೂರುತ್ತದೆ ನಮ್ಮ ಕಲ್ಪನೆ ಗರಿ ಕಟ್ಟುತ್ತದೆ ಈ ಕಾರಣಕ್ಕಾಗಿ ಪಂಪ ಹೇಳಿಲ್ಲದ ಎರಡು ಮಾತನ್ನು ನನ್ನ ಗ್ರಹಿಕೆಯನ್ನು ಇಲ್ಲಿ ಹೇಳಿದ್ದೇನೆ ಅಷ್ಟೆ ಮುಂದೆ ಶ್ರೀಕೃಷ್ಣ ದೇವನಿಂದ ಯಾರು ಯಾರಿಗೆ ಎಷ್ಟೆಷ್ಟು ಕೃಪೆ ಎನ್ನುವ ಮಾತಿನೊಂದಿಗೆ ನಾಳೆಯ ಕಥಾಭಾಗವನ್ನು ಮುಂದುವರಿಸೋಣ ಶುಭಂ ನಮಸ್ಕಾರ ಕೇಳುಗ ಸಜ್ಜನರಿಗೆಲ್ಲ ಶುಭೋದಯ ನಮಸ್ಕಾರ ನೆನ್ನೆಯ ಸಂದರ್ಭವನ್ನ ಇವತ್ತು ಮುಂದುವರಿಸೋಣ ಶ್ರೀಕೃಷ್ಣನ ಬಳಿಗೆ ಇಬ್ಬರು ಬಂಧುಗಳೂ ಸಹಾಯವನ್ನು ಕೋರಿ ಬಂದವರು ಒಟ್ಟಿಗೆ ಬಂದಿದ್ದಾರೆ ಇಬ್ಬರಲ್ಲಿ ಯಾರನ್ನೂ ಲಘುವಾಗಿ ಕಾಣುವ ಹಾಗಿಲ್ಲ ಇಬ್ಬರಿಗೂ ಸಮಾಧಾನ ಆಗಬೇಕು ಇಬ್ಬರಿಗೂ ಉಪಕಾರ ಆಗಬೇಕು ಹೇಗೆ ನೋಡೋಣ ಕಂಡು ತನಗೆ ಪೊಡವಟ್ಟಿ ನೀವಿರುವಂ ಬಂದಂದನೆಳ್ತೆಯಂ ಎಂದೊಡೆ ಎಮ್ಮೆಮ್ಮಂ ಕೈಕೊಂಡು ಗೆಲಿಸಲ್ವಲ್ಕುಂ ಎಂದು ಬಂದೆವು ಎನೇ ಮನ್ನಣೆಗೆ ಎನಗಿರುವರು ಓರನ್ನರೆಗೆ ವಿಜಯನೇ ಮುನ್ನಂ ಕಂಡುದರಿಂದ ಆನು ಎ ನಿನಗಂ ಚತುರ್ವಾಲಯಗಳನ್ನು ಇತ್ತ ಮೊದಲು ಅರ್ಜುನನನ್ನು ನೋಡಿದ ಆಮೇಲೆ ದುರ್ಯೋಧನನ್ನು ನೋಡಿದ ಹೀಗೆ ಇಬ್ಬರನ್ನೂ ನೋಡಿದ ಕೃಷ್ಣ ತನಗೆ ನಮಸ್ಕರಿಸಿದ ಇಬ್ಬರನ್ನು ಆಶೀರ್ವದಿಸುತ್ತಾನೆ ಅವರಿಬ್ಬರೂ ಬಂದಿರುವ ಕಾರಣವನ್ನು ಕೇಳ್ತಾನೆ ಅವನು ಹೀಗೆ ಕೇಳಿದ್ದು ವಿಷಯ ತಿಳಿದುಕೊಳ್ಳುವುದಕ್ಕೋಸ್ಕರ ಅಲ್ಲ ಲೋಕಾರೂಢಿಯ ಪ್ರಶ್ನೆ ಅನ್ನುವುದಷ್ಟೆ ಇವರು ಬಂದ ವ್ಯಾಜ ಏನು ಅನ್ನುವುದು ಅವನಿಗೆ ತಿಳಿದಿದೆ ಆದರೂ ನಾಟಕವನ್ನು ಮುಂದೆ ನಡೆಸುವ ಇರಾದೆ ಅವನದ್ದು ಲಂಬಿಸುವ ಲೀಲೆ ಈ ಪ್ರಶ್ನೆಗೆ ಇಬ್ಬರು ಕೃಷ್ಣನಲ್ಲಿ ಹೇಳಿಕೊಳ್ತಾರೆ ನೀನು ನಮ್ಮೊಡನೆ ಇದ್ದು ಮುಂದೆ ನಡೆಯಲಿರುವ ಯುದ್ಧದ ದಿನಗಳಲ್ಲಿ ನಿನ್ನ ಬೆಂಬಲವನ್ನು ನಮಗೆ ಕೊಡಬೇಕು ನಮ್ಮನ್ನು ನೀನು ಗೆಲ್ಲಿಸಬೇಕು ಇದನ್ನೇ ನಿನ್ನಲ್ಲಿ ಕೇಳುವುದಕ್ಕೋಸ್ಕರ ಬಂದಿದ್ದೇವೆ ಇಬ್ಬರೂ ಇದೇ ಮಾತನ್ನೇ ಆಡಿದರೂ ಅವರ ಇಂಗಿತಗಳು ಬೇರೆ ಬೇರೆಯೇ ಸೇನೆಯ ಬಲ ಸಿಕ್ಕಿದರೂ ಸಾಕು ನಾನು ದೂರದಲ್ಲಿ ಗೆಲ್ಲಬಲ್ಲೆ ಅನ್ನುವ ಮನುಷ್ಯ ಮಾತ್ರದ ಆತ್ಮವಿಶ್ವಾಸದಲ್ಲಿ ದುರ್ಯೋಧನ ಇದ್ದಾನೆ ಹೇಗಾದರೂ ಸರಿ ಕೃಷ್ಣನನ್ನು ನಮ್ಮ ಪಕ್ಷಕ್ಕೇ ಒಲಿಸಿಕೊಳ್ಳಬೇಕು ಅನ್ನುವ ನಿರ್ಧಾರ ಆದೇಶಗಳಿಗೆ ಬದ್ಧನಾಗಿ ನೇರ ಶ್ರೀಕೃಷ್ಣನ ರಕ್ಷೆಯನ್ನೇ ಸಂಪಾದಿಸಿಕೊಳ್ಳಬೇಕು ಅನ್ನುವ ಇಂಗಿತದಲ್ಲಿ ಅರ್ಜುನ ಇದ್ದಾನೆ ಇವರ ಮಾತಿಗೆ ಕೃಷ್ಣನು ಹೇಳುತ್ತಾನೆ ಮನ್ನಣೆಗೆನೆಗೆ ಇರ್ವರು ಒರನ್ನರೇ ನೀವಿಬ್ಬರೂ ನನ್ನ ಮನ್ನಣೆಗೆ ಸಮವಾಗಿ ಪಾತ್ರರು ಅದರಲ್ಲಿ ಅನುಮಾನ ಇಲ್ಲ ಈಗ ಇಬ್ಬರೂ ಒಂದೇ ಸಮಯದಲ್ಲಿ ನನ್ನ ಸಹಾಯವನ್ನು ಯಾಚಿಸುತ್ತಿದ್ದೀರಿ ಹಾಗಾದರೆ ನಾನು ಮೊದಲು ಯಾರಿಗೆ ಆದ್ಯತೆ ಕೊಡಬೇಕು ಎಂದು ಯೋಚಿಸುತ್ತಿದ್ದೇನೆ ನಾನು ನಿದ್ರೆಯಿಂದ ಎದ್ದ ಕೂಡಲೇ ನನಗೆ ಕಾಣಿಸಿದ್ದು ಅರ್ಜುನನೇ ಆದ್ದರಿಂದ ನಾನು ಅವನ ಪಕ್ಷದಲ್ಲಿ ನಿಲ್ಲುತ್ತೇನೆ ನೀನೇನೂ ನನಗೆ ಹೊರಗೆ ಅಲ್ಲವಲ್ಲ ನೀನು ನನ್ನವನೇ ಹಾಗಾಗಿ ನನ್ನ ಚತುರಂಗ ಸೇನಾಬಲವನ್ನ ಬಲವನ್ನು ನಿನ್ನ ಜೊತೆಗೆ ಕಳಿಸಿಕೊಡ್ತೇನೆ ಹೀಗಂತ ಕೃಷ್ಣ ದುರ್ಯೋಧನನ ದೃಷ್ಟಿಯಲ್ಲಿ ಇದು ದೊಡ್ಡ ಸಾಧನೆಯೇ ಆಯಿತು ಬೇರೆಲ್ಲ ಕಡೆ ಇದೇ ಸಂದರ್ಭದಲ್ಲಿ ದುರ್ಯೋಧನನ ಆಸೆ ನಿರೀಕ್ಷೆಗಳೂ ಇದೇ ಆಗಿವೆ ಎಂದ ಮೇಲೆ ಪಂಪನ ಸುಯೋಧನನು ಬೇರೆ ಆಗಿರಲಿಕ್ಕಿಲ್ಲ ಕೃಷ್ಣನ ಚತುರಂಗ ಸೇನೆ ತನ್ನ ಪಕ್ಷ ಸೇರಿತು ಅಂದಮೇಲೆ ಅವನಿಗೆ ವಿಜಯಲಕ್ಷ್ಮಿ ತನಗೆ ಒಲಿದಳು ಎಂದೇ ಅವನು ಭಾವಿಸಿದ್ದಾನ ಮುಂದೆ ಕಥೆಯಲ್ಲಿ ಏನಾಗುತ್ತೆ ದುರ್ಯೋಧನನ ಜೊತೆಗೆ ತನ್ನ ಸೇನೆಯನ್ನು ಕಳಿಸುವುದಾಗಿ ಹೇಳಿದ ಕೃಷ್ಣ ತನ್ನ ತಮ್ಮನಾದ ಕೃತವರ್ಮನನ್ನು ಜೊತೆಗಾರರಾದ ತೊಂಬತ್ತಾರು ಗೋಪಕುಮಾರರನ್ನು ಒಟ್ಟು ಮಾಡಿ ದುರ್ಯೋಧನನ ಜೊತೆಯಲ್ಲಿ ಕಳಿಸಿಕೊಡ್ತಾನೆ ಆ ದುರ್ಯೋಧನ ತುಂಬ ಸಂತುಷ್ಟನಾಗಿ ಹಿಂತಿರುಗಿದ ಮೇಲೆ ಕೃಷ್ಣ ಅರ್ಜುನನ ಜೊತೆಯಲ್ಲಿ ವಿರಾಟ್ ಪ್ರಯಾಣ ಮಾಡ್ತಾನೆ ಕೃಷ್ಣ ಮತ್ಸ್ಯನಗರವನ್ನು ತಲುಪಿದ ದಿವಸದಲ್ಲಿ ಪಾಂಡವರ ಐದೂ ಜನರು ಕೃಷ್ಣನು ಸಮಾಲೋಚನೆಯಲ್ಲಿ ತೊಡಗುತ್ತಾರೆ ಯುದಿಷ್ಠಿರ ಹೇಳ್ತಾನೆ ಕಾದದ ಕಾದದೆ ಪನ್ನಗ ಧ್ವಜನೂ ಇಳಾತಳಮಂಕುಡನು ಆನು ಮಿರ್ಪು ಸೋದರರೆಂದು ನಾಂಚಿ ಸೆಡೆದಿದ್ದ ಪೆನ್ ಯುದ್ಧ ಮಾಡಿ ಗೆದ್ದಲ್ಲದೆ ದುರ್ಯೋಧನನು ಹಾಗೆಯೇ ರಾಜ್ಯವನ್ನು ಕೊಡುವವನಲ್ಲ ಕೌರವರು ನನ್ನ ಸಹೋದರರು ಎಂಬ ಕಾರಣಕ್ಕೆ ನಾನು ಸಹ ನಾಚಿ ಸಂಕೋಚ ಇದ್ದೇನೆ ನಮ್ಮ ಇಂದಿನ ಸ್ಥಿತಿಯಲ್ಲಿ ನನಗೂ ಚಿಂತೆ ಇದೆ ನಾವು ಹೀಗೆಯೇ ಅತಿ ಸಜ್ಜನರಾಗಿದ್ದರೆ ಲೋಕ ನಮ್ಮನ್ನು ಕ್ಷತ್ರಿಯರಾಗಿಯೂ ಆಸ್ತಿ ಇಲ್ಲದ ದರಿದ್ರರು ಎಂದು ಆಡಿಕೊಂಡಿತು ಅದರಿಂದ ನನ್ನ ಕೀರ್ತಿಯೂ ಕುಂದಿ ಹೋಗುತ್ತದೆ ಪಾಂಡವರು ನಿರ್ವೀರ್ಯರು ಎಂಬ ಮಾತು ಸಹ ಕೇಳಬಾಗ ಕೇಳಬೇಕಾದೀತು ಹಾಗಾಗಿ ಯುದ್ಧ ಅನಿವಾರ್ಯ ಎನ್ನುವ ಧ್ವನಿಯಿಂದ ಯುಧಿಷ್ಠಿರನ್ನು ಕೃಷ್ಣನಿಗೆ ಹೇಳ್ತಾನೆ ಈ ಎಲ್ಲ ಕಾರಣದಿಂದಾಗಿ ನೀನೇ ಒಂದು ಸರಿಯಾದ ಮಾರ್ಗವನ್ನು ಮಾಡಬೇಕಾದ ಕೆಲಸವನ್ನು ಸೂಚಿಸಬೇಕು ಕೃಷ್ಣ ಅಂತ ಯುಧಿಷ್ಠಿರ ಕೇಳ್ತಾಯಿದ್ದಾನೆ ಆಗ ಕೃಷ್ಣ ನಕ್ಕು ಹೇಳ್ತಾನೆ ಧರ್ಮರಾಜ ನೀತಿ ನಡತೆಗಳ ದೃಷ್ಟಿಯಿಂದ ನಿನ್ನ ಮಾತು ಸತ್ಯ ಆದರೆ ನಿನಗೆ ಕಾರ್ಯರೀತಿಯನ್ನು ತಿಳಿಸುವುದು ನದಿಗೆ ನೀರು ಕೊಂಡು ಹೋಗಿ ತುಂಬಿಸುವ ಹಾಗೆ ಸೂರ್ಯನ ದಾರಿಗೆ ದೀಪವನ್ನು ಹಿಡಿಯುವ ಹಾಗೆ ಯುದ್ಧದ ವಿಷಯದಲ್ಲಿ ಆದರೂ ಉಪಾಯ ಚಿಂತನೆ ಧರ್ಮ ಸಂಗತಿಗಳು ನಿನಗೆ ತಿಳಿಯದ್ದು ಏನಿದೆ ಧರ್ಮಜ ಆದರೂ ನೀನು ಕೇಳಿದ್ದಕ್ಕಾಗಿ ಒಂದು ಮಾತನ್ನು ಹೇಳುತ್ತೇನೆ ಕೇಳು ಅಕು ಒ ಒಂದೇ ನಯಮ್ ಕೇಳ್ ನಿನ್ನ ಮುಂದೆ ಈಗ ಆರ್ ಉಸಿರ್ದ ಸಲಮೆಲ್ಪು ಬಲ್ಪಿನ ಅರಿಗು ಕೈವಾರಮು ಕೂಡ ಕೂರಿಸುಗು ನಿಕ್ಕುವಮಪ್ಪ ಕಾರಣದಿಂದ ಇಂತು ಈ ಸಾಮೂ ಮುಂ ಪ್ರಯೋಗಿಸದೆ ಏ ಕೆಟ್ಟ ಎಂದು ನಾವು ಆರಂಭಿಸಿದ ಕೆಲಸವು ಯಾವಾಗಲೂ ನಮ್ಮ ನಿರೀಕ್ಷೆಯ ಹಾಗೆಯೇ ನಡೆಯುವುದಿಲ್ಲ ಕಾಣುವ ಕಾಣದಿರುವ ಯಾವುದೇ ಕಾರಣವು ನಮ್ಮ ಉದ್ದೇಶಕ್ಕೆ ವಿಘ್ನ ತರುವುದು ಸಾಮಾನ್ಯವಾಗಿ ಆಗುವುದೇ ಹಾಗಾಗಿ ಸಂಕಲ್ಪವನ್ನು ಸಾಧಿಸಬೇಕಾದರೆ ಹಿಡಿಯಬೇಕಾದ ದಾರಿಯೇನು ಎನ್ನುವುದರ ಸೂಕ್ಷ್ಮವನ್ನು ನಿನಗೆ ತಿಳಿಸುತ್ತೇನೆ ಕೇಳು ಚತುರೋಪಾಯಗಳಲ್ಲಿ ಪ್ರಥಮವಾದ ಸಮೋಪಾಯವನ್ನೇ ಮೊದಲು ಬಳಸಬೇಕು ಏಕೆಂದರೆ ನಮ್ಮಲ್ಲಿನ ಮಾರ್ಧವತೆ ಎದುರಾಳಿಯನ್ನು ಮೃದುಗೊಳಿಸುವ ಸಾಧ್ಯತೆ ಇದೆ ನಮ್ಮ ಪ್ರಶಂಸೆಯ ಮಾತುಗಳು ಅವನಲ್ಲಿ ಪ್ರೀತಿಯನ್ನು ಮೂಡಿಸಬಲ್ಲದು ಇದು ಸಾಮೋಪಾಯದ ಶಕ್ತಿ ಈ ದಾರಿಯನ್ನು ಉಪದೇಶ ಮಾಡುವವನು ಯಾರೋ ಅವನೇ ಸಮರ್ಥನಾದ ಮಂತ್ರಿ ಇದನ್ನು ಬಿಟ್ಟು ಮೊದಲಿಗೆ ದಂಡೋಪಾಯವನ್ನು ಸೂಚಿಸುವವನು ಮಂತ್ರಾಲೋಚನೆಗೆ ಅನರ್ಹ ಈ ಮಾತು ನಿನ್ನ ಮನಸ್ಸನ್ನು ಹಿಡಿಯಲಿ ಅನ್ನುವ ಕಾರಣದಿಂದ ಹಿಂದಿನ ಒಂದು ಪ್ರಸಂಗವನ್ನು ನಾನು ನಿನಗೆ ಹೇಳ್ತೇನೆ ಮನಸ್ಸಿಟ್ಟು ಕೇಳು ಬಲಿಯಂ ವಾಮನ ರೂಪದಿಂದ ಮೇ ವಲೇಡಿದ ಭೂರಿಭೂತಲಮ ಕುಂದನ ಗಾಯಿತೆ ಕೊಂಡ ನಿಳಯಂ ಕಟ್ಟಿಟ್ಟ రస తలదుల్ దైత్యనను అంతే నీనుం ఇళయం ముంవేడి అట్టట్టే మార్మలదతం కుడదిర్దొడే అందు ఇరియని ಹಿಂದೆ ನಾನು ವಾಮನ ರೂಪದಲ್ಲಿ ಬಲಿಚಕ್ರವರ್ತಿಯಿಂದ ಭೂಮಿಯನ್ನು ಬೇಡದ ಸಂಗತಿ ನಿನಗೆ ತಿಳಿದಿರುವುದೇ ಈ ವಿಸ್ತಾರವಾದ ಭೂಮಿಯನ್ನು ನಾನು ಪಡೆದುಕೊಂಡದ್ದು ಒಳ್ಳೆಯ ಮಾತಿನಿಂದಲೇ ನನ್ನ ಉದ್ದೇಶ ಸಾಧನೆ ಆದ ನಂತರ ಈ ದಿವಸಕ್ಕೂ ಸಹ ಆ ರಕ್ಕಸನನ್ನು ಪಾತಾಳದಲ್ಲಿಯೇ ನಿಲ್ಲಿಸಿದ್ದೇನೆ ಈ ಇತಿಹಾಸ ನಿನಗೆ ಒಂದು ದಾರಿಯನ್ನು ಕಾಣಿಸುತ್ತದೆ ನೀನು ಮೊದಲಿಗೆ ರಾಜ್ಯಕ್ಕಾಗಿ ನಿನ್ನ ಬೇಡಿಕೆಯನ್ನು ಒಬ್ಬ ದೂತನ ಮೂಲಕ ಆ ದುರ್ಯೋಧನನ ಮುಂದೆ ಇಡು ಆ ನಿನ್ನ ಬೇಡಿಕೆಯನ್ನು ಅವನು ಪ್ರತಿಭಟಿಸಿದ್ದೇ ಆದರೆ ಆಗ ಲೋಕ ನಿನ್ನೆಡೆಗೆ ನಿಲ್ಲುತ್ತದೆ ನಿನ್ನ ಯುದ್ಧ ಕಾರಣವನ್ನು ಕಂಡ ಲೋಕ ನಿನ್ನ ನಿಲುವನ್ನು ಪರಾಕ್ರಮವನ್ನು ಕ್ಷತ್ರಿಯ ಕರ್ತವ್ಯವನ್ನು ಮೆಚ್ಚುತ್ತದೆ ಹಾಗೆ ನೀನು ಯುದ್ಧ ಮಾಡಿ ಧರ್ಮಕಾರಣ ದುರಂಧರ ಎನಿಸಿಕೊ ಹೀಗಂತ ಧರ್ಮರಾಜನಿಗೆ ಉಪದೇಶ ಮಾಡಿದ ಕೃಷ್ಣನ ಮಾತನ್ನು ಕೇಳುತ್ತಿದ್ದಂತೆಯೇ ಅಲ್ಲಿಯೇ ಇದ್ದ ಭೀಮಸೇನನ್ನು ಸಿಟ್ಟು ಭುಗಿಲೇಳುತ್ತದೆ ಅವನು ಸಿಟ್ಟುಕೊಂಡು ಹೇಳ್ತಾನೆ ಕೃಷ್ಣ ನಿನ್ನ ಮಾತನ್ನು ನಾನು ಮೀರುವುದು ಯೋಗ್ಯ ಅಲ್ಲ ಎನ್ನುವುದು ಚೆನ್ನಾಗಿ ಗೊತ್ತು ಆದರೂ ದುರ್ಯೋಧನನು ಈವರೆಗೆ ನಮ್ಮ ವಿಷಯದಲ್ಲಿ ಮಾಡಿದ ದುಷ್ಟತನಗಳ ದೀರ್ಘ ಸರಮಾಲೆ ನಿನಗೇನೂ ತಿಳಿಯದ ವಿಷಯವಲ್ಲ ಈ ಕಾರಣಕ್ಕಾಗಿ ನಾನು ನಿನ್ನ ಮಾತಿಗೆ ವಿರುದ್ಧವಾಗಿ ಉದ್ಧಟತನದಿಂದ ನಡೆಯುವಂತೆ ಆಗಿದೆ ಆ ದುಷ್ಟ ದುರ್ಯೋಧನ ನಮ್ಮನ್ನೆಲ್ಲ ಅರಗಿನ ಮನೆಯಲ್ಲಿ ಸುಟ್ಟು ಹಾಕುವ ಪ್ರಯತ್ನ ಮಾಡಿದ ಬದುಕಿ ಹೊರಗೆ ಬಂದೆವು ವಿಷವನ್ನು ಕಲಸಿ ತಯಾರಿಸಿದ ಆಹಾರವನ್ನು ಉಳಿಸಿದ ಜೀರ್ಣಿಸಿಕೊಂಡು ಉಳಿದೆವು ದ್ರೌಪದಿಯನ್ನು ನೆನೆಯಬಾರದಂತಹ ಘೋರ ಅಪಮಾನಕ್ಕೆ ಈಡು ಮಾಡಿದ ತಡೆಯಲಾಗದಿದ್ದರೂ ತಡೆದುಕೊಂಡು ಬಂದೆವು ಮೋಸ ಕುತಂತ್ರಗಳಿಂದ ಲೆತ್ತ ನಮ್ಮನ್ನು ಸೋಲಿಸಿದ ಅರಣ್ಯದಲ್ಲಿ ಕ್ರೂರ ಮೃಗಗಳ ನಡುವೆ ವಾಸ ಮಾಡಿ ಸಜೀವರಾಗಿ ಬಂದೆವು ಇಷ್ಟೆಲ್ಲ ನೋವು ಅಪಮಾನ ದುಗುಡಗಳನ್ನು ಅನುಭವಿಸಿದ ನಾವು ಇನ್ನು ಆ ಕೌರವನಲ್ಲಿ ಧರ್ಮಪಾಲನೆಯ ನಡೆ ತೋರಿಸಬೇಕು ಎನ್ನುತ್ತೀ ಏನು ಹೀಗಂತ ನಿರಾಶೆ ಕ್ರೋಧ ತುಂಬಿದ ದನಿಯಲ್ಲಿ ಭೀಮ ಕೃಷ್ಣನನ್ನು ಕೇಳ್ತಾಯಿದ್ದಾನೆ ಕೂಗಾಡ್ತಾ ಇದ್ದಾನೆ ಅವನ ಕೋಪ ಇಷ್ಟೇ ಮಾತಿಗೆ ನಿಲ್ಲುವುದಲ್ಲ ಮುಂದೆ ಅವರೆಲ್ಲರನ್ನು ಕುರಿತು ಅಲ್ಲಿ ನೆರೆದಿದ್ದ ಪಾಂಡವರು ಕೃಷ್ಣ ಎಲ್ಲರನ್ನೂ ಸೇರಿಸಿ ಇನ್ನಷ್ಟು ಆರೋಪದ ಮಾತುಗಳನ್ನು ಆಡ್ತಾನೆ ಏನಂತಾನೆ ಅದನ್ನೆಲ್ಲ ನಾಳೆ ಕೇಳೋಣ ನಮಸ್ಕಾರ ಶ್ರೋತೃಗಳಿಗೆಲ್ಲ ಶುಭೋದಯ ನಮಸ್ಕಾರ ದುರ್ಯೋಧನನ ಖಳತನದಿಂದ ತಮಗಾದ ಅನೇಕ ಅನ್ಯಾಯ ದ್ರೋಹ ಮೋಸ ಬಾಧೆಗಳನ್ನು ಮರೆಯಲಾಗದ ಭೀಮ ಕೃಷ್ಣನು ಪ್ರಸ್ತಾಪಿಸಿದ ಸಂಧಾನದ ಮಾತಿನಿಂದ ಅತಿಯಾಗಿ ಸಿಟ್ಟುಗೊಂಡು ಆಡಿದ ಆಕ್ರೋಶದ ಮಾತುಗಳನ್ನು ಒಂದಷ್ಟು ನೆನ್ನೆಯದಿದ ಕೇಳಿದ್ವು ಭೀಮನ ಮಾತುಗಳು ಇನ್ನೂ ಮುಂದುವರೆದಿವೆ ಭೀಮನಂಥವರ ಕೋಪದ ಮಾತುಗಳೂ ಸಹ ಕೇಳುವುದಕ್ಕೆ ಚೆನ್ನ ಕೇಳೋಣ ಜಟಮಟಿಸಿಕೊಂಡು ನಿಮ್ಮಿ ಘಟಿಸುವಿ ಸಂಧಿ ಕೌರವರ್ಕಳೊಳ್ ಎಂ ಘಟಿತ ಜರಾಸಂಧೋರ ತಟ ಸಂಧಿವುಲ್ ಒಂದೇ ಪೊಳ್ತರುಳ್ ವಿಘಟಿಸದೆ ಕೃಷ್ಣ ಘಟಿಸುವಾಗ ನಿಮ್ಮ ಈ ಸಂಧಿ ಜಟಮಟಿಸಿಕೊಂಡು ನಿಮ್ಮಗೀ ಘಟಿಸುವ ಈ ಸಂಧಿ ಕೌರವರ್ಕಳ ಈ ಸಂಧಿ ಎನ್ನಿಂ ಘಟಿತ ಜರಾಸಂಧೋ ಒಂದೇ ತರುಣ ವಿಘಟಿಸದೆ ನೀವೆಲ್ಲ ಸೇರಿ ಕೌರವನಲ್ಲಿ ಸಂಧಾನವನ್ನು ನಡೆಸುವ ಮಾತನ್ನು ಅದೆಷ್ಟು ಉತ್ಸಾಹದಿಂದ ಆಡುತ್ತಿದ್ದೀರಿ ಮಾತಾಡಿ ಮಾತಾಡಿ ಸಂಧಾನಕ್ಕೂ ಪ್ರಯತ್ನಿಸಿ ಆದರೆ ನನ್ನ ಮಾತು ಕೇಳಿ ಈ ನಿಮ್ಮ ಸಂಧಿಯತ್ನವು ಫಲಿಸುವುದಿಲ್ಲ ಎನ್ನು ಎನ್ನುವುದು ಮಾತ್ರ ಖಚಿತ ನೀವು ಸಾಧಿಸಬಹುದಾದ ಸಂಧಿಯು ಕೇವಲ ಜರಾಸಂಧನ ಎದೆಯ ಜೋಡಣೆಯ ಹಾಗೆಯೇ ಅದು ನನ್ನಿಂದ ಸ್ವಲ್ಪ ಕಾಲದಲ್ಲಿಯೇ ಛಿದ್ರವಾಗದೇ ಇರುವುದಿಲ್ಲ ಎಂದ ಭೀಮಸೆನ ಧ್ವನಿಯಲ್ಲಿ ಅಚ್ಚರಿ ಸಿಟ್ಟು ಅತೀವ ಬೇಸರ ಎಲ್ಲ ಕಾಣಿಸುತ್ತಿದೆ ತಾನು ಮಾಡಿರುವ ಪ್ರತಿಜ್ಞೆಯನ್ನು ಇನ್ನೊಮ್ಮೆ ಎಲ್ಲರಿಗೂ ನೆನಪಿಸುವ ಹಾಗೆ ಪುನರುಕ್ತ ಮಾಡುತ್ತಾ ಹೇಳುತ್ತಿದ್ದಾನೆ ತೋಡುವೆನು ವರ್ವನ ವಳ್ಗರುಳನು ಉರ್ವಿಗೆ ಕೋಪಾವಿಷ್ಟನಾದ ಭೀಮನ ಮಾತುಗಳು ಎಷ್ಟು ಪೌರುಷದ್ದು ಎನ್ನುವುದನ್ನು ಹೇಳುವುದೇ ಬೇಡ ತೋಡುವೆನು ವರ್ವನ ಒಳ್ಗರುಳನು ಉರ್ವಿಗೆ ಎನ್ನುತ್ತಾನೆ ಭೀಮನಲ್ಲಿ ಮಹಾ ಮಹಾರೋಷ ಉಕ್ಕಿದೆ ದುಶ್ಯಾಸನನ್ನು ಇನ್ನಿಲ್ಲದ ಹಾಗೆ ಶಿಕ್ಷಿಸುವ ಮನಸ್ಸಿನಲ್ಲಿ ಹೇಳುತ್ತಿದ್ದಾನೆ ನಾನು ಆ ದುಶ್ಯಾಸನ ಹೊಟ್ಟೆಯೊಳಗಿನ ಕರುಳನ್ನು ಬಗೆದು ನೆಲಕ್ಕೆ ಚೆಲ್ಲುತ್ತೇನೆ ಅವನ ರುಧಿರದ ಹನಿ ಹನಿಯನ್ನು ಹಿರಿ ಔತಣ ಮಾಡಿಕೊಳ್ಳುತ್ತೇನೆ ಆ ಇನ್ನೊಬ್ಬನಿದ್ದಾನಲ್ಲ ಕಡುಪಾಪಿ ದುರ್ಯೋಧನ ಅವನ ತೊಡೆಗಳನ್ನು ನನ್ನ ಗದೆಯ ಮಹಾಘಾತದಿಂದ ನುಚ್ಚು ಮಾಡುತ್ತೇನೆ ಎಂದು ಲೋಕವೆಲ್ಲ ಅರಿಯುವ ಹಾಗೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಇದು ನಿಮಗೇನು ತಿಳಿಯದೆ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ ಅವಕಾಶವನ್ನು ನನಗೆ ಕೊಡದೆ ಆ ಕೌರವರೊಡನೆ ಸಂಧಿಯನ್ನು ಸಾಧಿಸಲು ಹೊರಟಿದ್ದೀರೇನು ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲಾರದೆ ನಾನು ಹೇಳಿಯಂತೆ ಇದ್ದು ಆ ದುಷ್ಟ ಜನರನ್ನು ಸೇರಬೇಕು ಅನ್ನುವ ಕೆಲಸಕ್ಕೆ ಮುಂದಾಗಿದ್ದೀರಲ್ಲ ಇಂಥ ಕೆಲಸ ಮಾಡುವುದಕ್ಕೆ ನಿಮಗೇನು ಸಂಕೋಚ ಅನ್ನಿಸುವುದಿಲ್ಲವೆ ನನ್ನ ಮಾನ ಅಪಮಾನ ನಿಮಗೆ ಸಂಬಂಧಿಸಿದ ವಿಷಯವೇ ಅಲ್ಲ ತಿರೇನು ಎಂದು ಮಸಗೆದ ಮದಾಂಧ ಸಿಂಧುರದಂತೆ ಅಂತಾನೆ ಕವಿ ಭೀಮನೇನು ಯುದ್ಧರಂಗದಲ್ಲಿಲ್ಲ ಹೋರಾಟದಲ್ಲಿಲ್ಲ ಶತ್ರುಗಳು ಅವನ ಎದುರಿನಲ್ಲಿಲ್ಲ ಆದರೂ ಅವನ ಸ್ಥಿತಿಯನ್ನು ಮದ್ದಾನೆಯು ಮದೋನ್ಮತ್ತತೆಯಿಂದ ಕುರುಡಾಗಿ ದಿಕ್ಕು ದಿಕ್ಕಿಗೆ ನುಗ್ಗುವ ರೀತಿಯಲ್ಲಿ ಎಂದು ಹೋಲಿಕೆ ಹೇಳಿರಬೇಕಾದರೆ ಆ ಕ್ಷಣದಲ್ಲಿ ಭೀಮನ ಕೋಪದ ತೀಕ್ಷ್ಣತೆ ಎಷ್ಟು ವಿಜೃಂಭಿಸುತ್ತಿರಬೇಡ ಅಂಥ ಕ್ರೋಧತಪ್ತನಾದ ಭೀಮಸೇನನ್ನು ಧರ್ಮಜ ಸಮಾಧಾನ ಮಾಡ್ತಾನೆ ಅಯ್ಯ ತಮ್ಮ ಭೀಮಸೇನ ಬಕ ಕಿಮ್ಮೀರಾದಿ ರಾಕ್ಷಸರನ್ನು ಜರಾಸಂಧ ಕೀಚಕಾದಿಗಳನ್ನು ಲೆಕ್ಕವಿಲ್ಲದೆ ಹೊಸಕ್ಕೆ ಹಾಕಿದ ಗಜಬಲದ ನಿನಗೆ ಈ ಕೌರವರಾಜನ ಗುಂಪೊಂದು ಲೆಕ್ಕವೇನಯ್ಯ ಅದೊಂದು ಕದಲೀವನದ ದಟ್ಟಣೆಯ ಹಾಗೆ ಅಷ್ಟೇ ಕ್ಷಣ ಮಾತ್ರದಲ್ಲಿ ನಿನ್ನ ನುಗ್ಗಾಟಕ್ಕೆ ಹೊಸಗೆ ಹೋಗುತ್ತದೆ ನೀನು ವೃಥಾ ಚಿಂತಿಸಬೇಡ ನಿನ್ನ ಆತ್ಮಗೌರವಕ್ಕೆ ಧಕ್ಕೆ ಏನೂ ಬರುವುದಿಲ್ಲ ಎಂದು ಹಲವು ರೀತಿಯಲ್ಲಿ ಹೇಳಿ ಭೀಮನ ಕ್ರೋಧವನ್ನು ತಣಿಸುತ್ತಾನೆ ಧರ್ಮರಾಜ ಮುಂದೆ ಕಥೆ ಹೋಗುತ್ತೆ ಧರ್ಮರಾಯನು ದೌತ್ಯದ ಭಾರವನ್ನ ಕೃಷ್ಣನಿಗೆ ವಹಿಸಿಕೊಟ್ಟು ಹಸ್ತಿನಾಪುರಕ್ಕೆ ಕಳಿಸುತ್ತಾನೆ ಕುರುರಾಜ್ಯವನ್ನು ತಲುಪಿದ ಕೃಷ್ಣನು ಪಾಂಡವಪರನಾದ ವಿದುರನ ಮನೆಗೇ ಮೊದಲು ಭೇಟಿ ಕೊಟ್ಟು ಅಲ್ಲಿ ಕುಂತಿಯನ್ನು ಕಂಡು ಆಕೆಯಿಂದ ಆಶೀರ್ವಾದವನ್ನು ಪಡೆದು ವಿದುರನ ಸತ್ಕಾರವನ್ನು ಸ್ವೀಕರಿಸುತ್ತಾನೆ ವಿದುರನ ಮನೆಗೆ ಮೊದಲು ಬಂದ ಉದ್ದೇಶ ಅವನು ಪಾಂಡವ ಪಕ್ಷ ಪ್ರಿಯನೋ ಇಲ್ಲ ಅದೊಂದು ಕೃಷ್ಣ ಕಪಟ ದುರ್ಯೋಧನನ ದುರಭಿಮಾನವನ್ನು ಘಾಸಿಗೊಳಿಸುವ ಮೊದಲ ಯತ್ನವೇ ಅದು ಶ್ರೀಕೃಷ್ಣನ ಆಗಮನದಿಂದ ವಿದುರ ದಿಗ್ಭ್ರಾಂತನಾಗ್ತಾನೆ ಆತನನ್ನು ಹೇಗೆ ಸತ್ಕರಿಸಬೇಕು ಅನ್ನುವುದು ತೋರದಾಗುತ್ತದೆ ಆಮೇಲೆ ಭಕ್ತಿ ಶ್ರದ್ಧೆಗಳಿಂದ ಕೃಷ್ಣನನ್ನು ಆಧರಿಸಿ ಸತ್ಕರಿಸಿದ ವಿದುರನು ಕೃಷ್ಣನು ಬಂದಿರುವ ಸಂಗತಿಯನ್ನು ದುರ್ಯೋಧನಿಗೆ ತಿಳಿಸುತ್ತಾನೆ ದುರ್ಯೋಧನ ಸಿಟ್ಟಿನಿಂದಲೂ ತಾತ್ಸಾರದಿಂದಲೂ ಕುಹಗತ ನಗೆಯನ್ನು ನಕ್ಕು ಕೃಷ್ಣನನ್ನು ಮರುದಿವಸ ತನ್ನ ಸಭೆಗೆ ಕರೆತರಲು ವಿದುರನಿಗೆ ಹೇಳ್ತಾನೆ ಮಾರನೆಯ ದಿವಸ ಕೃಷ್ಣ ದುರ್ಯೋಧನ ಬರ್ತಾನೆ ಆ ಸಭಾಭವನವನ್ನು ಪ್ರವೇಶ ಮಾಡ್ತಾ ಹಾಗೆ ಅಲ್ಲಿನ ವೈಭವ ಸಿಂಹಾಸನದಲ್ಲಿ ಕುಳಿತಿರುವ ಚಕ್ರವರ್ತಿಯ ದುರಹಂಕಾರವನ್ನೇ ಪ್ರತಿಫಲಿಸುತ್ತಿದೆಯೇನೋ ಅನ್ನುವ ಹಾಗೆ ಕಂಗೊಳಿಸುತ್ತಿದೆ ಬರೀ ಮನೋಭಾವದಲ್ಲಿ ಮಾತ್ರವೇ ಅಲ್ಲ ಶರೀರ ಭಾವದಲ್ಲಿಯೂ ಧೂರ್ತನವನ್ನು ತೋರಿಸುವುದರಲ್ಲಿ ಹೆಸರಾದ ದುರ್ಯೋಧನ ತನ್ನ ಪರಮ ವೈಭವೋಪೇತವಾದ ಸಿಂಹಾಸನದಲ್ಲಿ ಕೂತಿದ್ದಾನೆ ಸೇವಿಕಾಸ್ತ್ರೀಯರು ಅವನ ಕಾಲನ್ನು ಒತ್ತುತ್ತಿದ್ದಾರೆ ಅಲ್ಲಿ ನೆರೆದಿದ್ದ ಸಾಮಂತ ಕಿರೀಟ ಕವಚಗಳ ಮಾಣಿಕ್ಯ ರತ್ನಗಳ ಕಾಂತಿಯಿಂದ ಸಭಾಂಗಣವು ವಿರಾಜಿಸುತ್ತಿದೆ ಮುಖ್ಯರಿಗಾಗಿ ಏರ್ಪಡಿಸಿದ್ದ ಸುವರ್ಣ ಆಸನಗಳಲ್ಲಿ ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾ ಕೃತವರ್ಮ ಶಲ್ಯ ಶಕುನಿ ಬಾಹ್ಲೀಕ ಸೋಮದತ್ತ ಭಗದತ್ತ ಭೂರಿಶ್ರವ ಮುಂತಾದ ಗಣ್ಯಾದಿ ಗಣ್ಯರು ಕುಳಿತಿದ್ದಾರೆ ಕೌರವನ ಎಲ್ಲ ತಮ್ಮಂದಿರು ಅವನ ಹಿಂದೆ ಆಸೀನರಾಗಿದ್ದಾರೆ ಯುವರಾಜನೂ ತಮ್ಮನು ಆದ ದುಶಾಸನೂ ಜೊತೆಗೆ ದುರ್ಯೋಧನನ ಅಪರ ಪ್ರಾಣವಾದ ಚಕ್ರವರ್ತಿಯ ಇಕ್ಕೆಲೆಗಳಲ್ಲಿಯೂ ಕೂತಿದ್ದಾರೆ ಅಂತು ನಾಗಪುರಮನ್ ಇಳಿಸುವ ನಾಗಪುರಮನ್ ಆ ಪೊಕ್ಕೋ ವಿದುರಂ ಪಾಂಡವ ಪಕ್ಷಪಾತಿಯಪ್ಪುದರಿಂದ ಆತನ ಮನೆಗೆ ಬರೆ ತನಗೆ ಇದಿರುವಂದ ಕುಂತಿಗೆ ಅಸುರಾಂತಕನ್ ಎರಗಿ ತನಗೆ ಎರಗಿದ ವಿದುರನಂ ಬಿದುರನಂಪರಸಿ ರತದಿಂದಂ ಇಳಿದು ಮಣಿಮಯ ಪೀಠದೊಳ್ಕುಳ್ಳಿದ್ದು ಪಾಂಡುತನು ಜರ ಕುಶಲ ವಾರ್ತೆ ಎನ್ ಅರಿಪೇ ತದನಂತರಂ ಬಿದುರನ್ ಅಜನನ್ ಏಗೈವ ಅರಿಯದೆ ೀವಿ ಮಜ್ಜನದಿಂ ಸದ್ಭಾವದಿ ವಸದೆ ಬೋನದಳದ ಪದೇ ಪಿನ ಹರಿಗೆ ಆವಗಂ ಆ ಪಥ ಪರಿಶ್ರಮ ಎಲ್ಲ ರಿಗೆ ಪಥ ಪರಿಶ್ರಮ ಎಲ್ಲ ಮಜ್ಜನದಿಂ ಆರಿದು ಪರಿಶ್ರಮ ಎಲ್ಲ sadavadin oselitta vandu bonadolam aaridudo pataparishramam yellam hariyey nana ಅದನನುಚಿತ ಪ್ರತಿಪತ್ತಿ ರಾಜರಾಜನ್ ಅರಿಪೋದು ನಾಳಿನೋಲಗೊಳ್ ತಂದು ಕಾಣಿಸೆಂಬುದೇರ್ ಮೂಡಿದಾಗ ಆಿತ್ಯನಂತೆ ಅನೇಕ ಮಣಿಮಯೂಖ ವಿಜೃಂಭಾಖಳ ವಿಳಂಬಿಭ್ರಮ ಸಿಂಹಾಸುರಿತಾರುಕ್ತರಣಕಿರಣಕರ ವಿಳಚಿತ ವಿಶಾಲೋರಸ್ಥಳನು ಅನಂತಸಮಂತ ಮಟ ಮಾಣಿಕ್ಯಮೂಖ ಮಂಜರಿಳ ಪಲ್ಲವಿತಾ ಸ್ಥಾನ ಮಂಟಪನು ಆಗೀ ಸಭಾ ಮಂಟಪದಳು ಅಡ್ಡೋಲಗಂಗೊಟ್ಟು ಎಡವರಿಯದವರವರ ಪಡೆದ ಪ್ರತಿಪತ್ತಿಗಳನ್ ಅರಿದು ಇಕ್ಕಿದ ಲೋಹಾಸನಗಳೊಳ ಮಣಿಕಥಿತ ಕನಕ ಪೀಠಗಳೊಳ ಕಟ್ಟಿದ ಚಿನ್ನದ ಬೊಂದರಿಗೆಯೊಳಂ ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪ ಕೃತವರ್ಮ ಶಲ್ಯ ಶಕುನಿ ಬಾಲ್ಹೀಕ ಸೋಮದತ್ತ ಭಗದತ್ತ ಭೂರಿಶ್ರವ ಪ್ರಭೃತಿಗಳನ್ನ ಇರಿಸಿ ಮತ್ತಂ ಅನೇಕ ದೇಶಾಧೀಶ್ವರರೆಲ್ಲರು ಮಂ ಎಡೆಯಿದುಕೊಳ್ಳಿರಿಸಿ ಪೆಂಡವಾಸದ ಒಳ್ವೆಂಡಿರನ್ ಎರಡೋಳಿಯೊಳಂಗಿರಿಸಿ ನೂರ್ವ ತಮ್ಮಂದಿರುಮಂ ಪಿಂತಿರಿಸಿ ಲಕ್ಕೊದಾಗೆ ನೂರ್ವರ್ ಮಕ್ಕಳುಮಂ ಮುಂತಿ ಯುವ ರಾಜಣುಗ ದುಶ್ಯಾಸನ ಅಂಗರಾಜ ಕರ್ಣನುಮಂ ಎರಡೂ ಕೆಲದೊಳಂ ತೊಡೆ ಸೋಂಕೆ ನನೆಯಮ್ಮ ಸೇದಪ್ಪ ಪಲರ್ ಒಳ್ಳಿ ಮನಂಗೊರಲ್ವಂ ಎತ್ತೊಳಪಳ ಕೊಡಂತಪ್ಪಗೆ ಮನಕೇ ನಳಂ ಸಂದರ ತಿ ಕಣ್ಕೊಳ್ವಿ ತತ್ಸುಯೊಡ್ಡೋಲಗಂ ಕಿ ಮಾೋಧನ ನವಡ್ಡೋಲಗ ಮಲಕ್ಕ ನೆಲ ಕಿಟ್ ಆಗ ಸಂದರಸ ಮನಂಗೊಂಡಲ್ ವಿತ್ತೊಳೆ ಜೇನ ಮಳೆ ಕೊಂಡ್ರನೋಲುವಂ ೀರ್ಮೇ ಕಣಗೆ ಒಪ್ಪು ಅಲ್ಲಿ ಸುಮಧುರವಾಗಿ ಚೇತೋಹಾರಿಯಾಗಿ ಹಾಡುತ್ತಿರುವ ಹಲವು ತ್ರಿಲೋಕ ಸುಂದರಿಯರನ್ನು ಪಂಪ ಮಸೆದು ಹೊಳಪಿಟ್ಟ ಮನ್ಮಥನ ಬಾಣವೋ ಎನ್ನುತ್ತಾನೆ ಅಷ್ಟು ಪ್ರಭಾವಂತ ಪ್ರತಿಭಾವಂತ ನಾರಿಯರು ಅಲ್ಲಿ ನೆರೆದಿದ್ದಾರೆ ಇವರ ಸಂಗೀತ ಎಲ್ಲ ಕಡೆ ಹರಿದು ಪ್ರತಿಯೊಬ್ಬರ ಮನಸ್ಸನ್ನು ಹಿಡಿದಿಟ್ಟಿವೆ ನೆರೆದಿದ್ದ ರಾಜಮಹಾರಾಜರು ಅತಿರಥ ಮಹಾರಥರು ಎಲ್ಲರೂ ಸೇರಿ ಸಭಾಮಂಟಪ ಜ್ವಾಜ್ವಲ್ಯಮಾನವಾಗಿದೆ ಒಟ್ಟಾರೆ ದುರ್ಯೋಧನನ ಒಡ್ಡೊಲಗ ದೇವೇಂದ್ರನ ಸಭೆಯನ್ನೂ ಮೀರಿಸುವಷ್ಟು ವೈಭವಯುತವಾಗಿ ಕಾಣುತ್ತಿದೆಯಂತೆ ಹೀಗಿರುವಾಗ ಪ್ರತಿಹಾರಿ ಬರ್ತನೆ ಬಂದು ಕೃಷ್ಣನ ಆಗಮನವನ್ನು ದುರ್ಯೋಧನಿಗೆ ತಿಳಿಸುತ್ತಾನೆ ಆಗ ದುರ್ಯೋಧನ ಭೀಷ್ಮನ ಮುಖವನ್ನು ನೋಡಿ ತಾತ ಲೋಕಗುರು ಚಕ್ರಪಾಣಿ ಚತುರ್ಭುಜ ಅನ್ನಿಸಿಕೊಂಡಂಥ ಕೃಷ್ಣನೇ ಯಾವುದೋ ಮಹತ್ತರವಾದ ಕೆಲಸವನ್ನು ಹಿಡಿದು ನನ್ನ ಮನೆಯ ಬಾಗಿಲಿಗೆ ಬಂದಿದ್ದಾನೆ ಅಂದರೆ ನನ್ನ ಹಿರಿಮೆ ಅದು ಎಷ್ಟರದ್ದಾಯಿತು ಎಂದು ತನ್ನ ಹೆಗ್ಗಳಿಕೆಯನ್ನು ತಾನೇ ಹೇಳಿಕೊಳ್ಳುತ್ತಾನೆ ಮುಂದೆ ನಿಂತಿದ್ದ ದ್ವಾರಪಾಲಕರಿಗೆ ಬರ ಹೇಳು ಅಂತ ಹೇಳ್ತಾನೆ barveel embodum anjana chaladavo alkan gopi barpa ambujodaranam mellanenodi maiyalasidantentanam ಕೇಸರಿ ಪೀಠಾಗ್ರದಿಂ ಅಪ್ಪಿಕೊಂಡು ಪೊಣೆವಟ್ಟು ಉಚ್ಚಾಸನಾಸೀನಾಗಿರಬೇಕು ಅರ್ಘ್ಯಮಂಗಿತ್ತು ಅನಂತರ ಮೆ ತಾಂ ಕುಳ್ಳ Ambujo Dharanam Barpa Ambujo Dharanam Anjana Jalada Volkan Rappi Barpa Ambujo Dharanam ಕೇಸರಿ ಪೀಠಾಗ್ರದಿಂ ಎಳ್ದಿದ್ದು ಅಪ್ಪಿಕೊಂಡು ಪೊಡವಟ್ಟು ಉಚ್ಚಾಸನಾಶೀನಾಗಿರವೇದುರ್ಯೋಧನ ಅರ್ಘ್ಯಮಂಗಿತ್ತು ತಾಮ್ ಅನಂತರ ಮೇಲೆ ಓ ಆಗಲಿ ಬರ ಹೇಳು ಅಂತ ಹೇಳಿ ಕಳಿಸ್ತಾನೆ ಆಗ ಕೃಷ್ಣ ಆಂಜನ ಪರ್ವತವೇ ನಡೆದು ಬಂದ ಹಾಗೆ ನಯನ ಮನೋಹರವಾಗಿ ಸಭೆಯನ್ನು ಪ್ರವೇಶ ಮಾಡ್ತಾನೆ ದುರ್ಯೋಧನ ಜಡಬುದ್ಧಿಯವನು ಜಡದೇಹಿ ನಿಧಾನವಾಗಿ ಕೃಷ್ಣನನ್ನು ನೋಡಿ ಎದ್ದು ನಿಂತು ಸಿಂಹಾಸನದ ಹತ್ತಿರದಿಂದಲೇ ಕೃಷ್ಣನನ್ನು ಆಲಿಂಗನ ಮಾಡಿಕೊಂಡು ನಮಸ್ಕಾರವನ್ನು ಮಾಡಿ ಕೃಷ್ಣನಿಗೋಸ್ಕರ ವ್ಯವಸ್ಥೆ ಮಾಡಿದ್ದ ಎತ್ತರವಾದ ಆಸನದಲ್ಲಿ ಕೂಡಿಸಿ ಅವನಿಗೆ ಅರ್ಘ್ಯವನ್ನು ಕೊಟ್ಟು ತಾನು ಕುಡಿದುಕೊಳ್ಳುತ್ತಾನೆ ಇಷ್ಟಾಗಬೇಕಾದರೆ दुर्योधन अंग भाषे दृग्भाषेलू ते दौडवन एव अहमिकारी सारी, सारी हेती मेले कृष्णन कुष्ण नीने के बंदे अंदरे, नानु महा अदृष्टशाली निन्दरज प्रसार दिंद नानु शुद्ध देहियागमन आश्चर्यकर दे वायतु ನೀನು ಬಂದ ಕಾರಣ ಏನು ಯಾವ ಕೆಲಸವನ್ನು ಆಜ್ಞೆ ಮಾಡಲು ಬಂದಿದ್ದೀಯೇ ಹೇಳು ಎಂದೆಲ್ಲ ಕೇಳ್ತಾನೆ ಇದಕ್ಕೆ ಉತ್ತರವಾಗಿ ಕೃಷ್ಣ ತನ್ನ ದೇಹ ಭಾವದಿಂದಲೇ ಮಾತನಾಡ್ತಾಯಿದ್ದಾನೆ ಎಲ್ಲ ಇಂಗಿತಗಳನ್ನು ಪ್ರಕಟವಾಗುವ ಮುನ್ನವೇ ತಿಳಿದುಕೊಳ್ಳಬಲ್ಲ ಮಾಯಾವಿ ಕೃಷ್ಣನ ಮೋಹಕವಾದ ಅರ್ಥಗರ್ಭಿತವಾದ ನಗೆಯಿಂದ ಹೊರಟ ದಂತ ಸಭಾಭವನ ಪ್ರಕಾಶಮಾನವಾಗಿದೆ ಮಂದಹಾಸದಿಂದ ಅವನು ದುರ್ಯೋಧನ ಪ್ರಶ್ನೆಗಳಿಗೆ ಹೀಗೆ ಹೇಳುತ್ತಾನೆ ಆಯನಯ ಪರಾಕ್ರಮೋಪಾಶಯಂಗಳ ಶ್ರೀಗೆ ಅಡರ್ಪು ಮಾಡಿದ ನಿನ್ನ ಇಂದ್ರಿಯ ಜಯ ಮೆ ಕೂಡೆ ಲೋಕಿಂ galitiru in to piriyarum walave in to olare piriyarum olare ಶ್ರೀಗೆ ಅಡರ್ಪು ಮಾಡಿದ ನಿನ್ನ ಇಂದ್ರಿಯ ಜಯಮಕೋಡ ಪೊಗಳಿಸಿರುದೂ ಅಯನಯ್ಯ ಪರಾಕ್ರಮೋ ಪಾಷಯಣ ಿರಿಯರು ಇಂತ ಅಯ್ಯ ಸುಯೋಧನ ನಯ ನೀತಿ ಪರಾಕ್ರಮಗಳು ನಿನ್ನ ಯಶೋಲಕ್ಷ್ಮಿಗೆ ಅಧೀನ ಇಂಥ ನಿನ್ನ ಜಿತೇಂದ್ರಿಯತ್ವವು ಮೂರು ಲೋಕಗಳಲ್ಲೂ ಕೀರ್ತಿವಂತವಾಗಿದೆ ನಿನ್ನ ಈ ಹಿರಿಮೆ ಎಷ್ಟು ಜನಕ್ಕಿದೆ ಎನ್ನುತ್ತಾ ಕೃಷ್ಣ ದೂತನಾಗಿ ಸಾಮವನ್ನೇ ಅನ್ವಯಿಸಿ ಮಾತನ್ನ ಆರಂಭಿಸಿದ್ದಾನೆ ದೂತನಾಗಿ ಬಂದಿದ್ದರೂ ಕೂಡ ದುರ್ಯೋಧನನಿಗಿಂತ ಹಿರಿಯನಾಗಿ ಅವನನ್ನು ಧರ್ಮ ಮಾರ್ಗಕ್ಕೆ ಸೆಳೆಯುವ ಪ್ರಯತ್ನವಾಗಿ ಭರತಕುಲದ ಹಿತೈಷಿಯಾಗಿ ಕೃಷ್ಣ ಕೌರವನಿಗೆ ಇನ್ನಷ್ಟು ಬುದ್ಧಿ ಮಾತನ್ನು ನಯವಾಗಿ ರಮಿಸುವ ಧಾಟಿಯಲ್ಲಿ ಹೇಳ್ತಾನೆ ಏನಂತ ಹೇಳ್ತಾನೆ ಆ ಮುಂದುವರೆದ ಮಾತಿಗೋಸ್ಕರ ನಾವು ನಾಳೆಯವರೆಗೂ ಕಾಯುವುದು ಅನಿವಾರ್ಯ ನಾಳೆ ಭೇಟಿ ಮಾಡೋಣ ನಮಸ್ಕಾರ ಶ್ರೋತೃ ಬಂಧುಗಳಿಗೆಲ್ಲ ನಲ್ ಬೆಳಗು ನಮಸ್ಕಾರ ದುರ್ಯೋಧನನನ್ನು ಕುರಿತು ಕೃಷ್ಣನ ನೆನ್ನೆಯ ಮಾತು ಈಗ ಮುಂದುವರೆದಿದೆ ಕೌರವನನ್ನು ರಮಿಸುವಂತಹ ಒಲೆಯಿಸುವಂತಹ ಪ್ರಶಂಸೆಯ ಮೃದು ವಚನಗಳಿಂದ ಕೃಷ್ಣನು ದುರ್ಯೋಧನನ್ನ ಹೇಗೆ ಮಾತಾಡಿಸ್ತಾ ಇದ್ದಾನೆ ಆಗಿಯು ನತನೆ ಆಗಿಯು ನೋಡಿ ನನ್ನ ಅರಿವು ವಿನಯಮನಾಣೆ ಗುರುಜನಮಂ ನೆರೆ ಮೆ ಸೇರುದು ಪ್ರಿಯ ಸರಿಯೋ ಪ್ರಿಯ ಸಿರಿಯೂನತೆಯೋ ನಿನ್ನ ಸ್ಥಾನ ಉನ್ನತವಾದುದಾಗಿದ್ದರೂ ದುರ್ಯೋಧನ ನಿನ್ನ ಮಾತಿನಲ್ಲಿ ಸಂಧತೆ ಎದ್ದು ತೋರುತ್ತದೆ ನಿನ್ನ ಶಕ್ತಿಯಲ್ಲಿ ಪರಕ್ರಮವಿದೆ. ಪಾಂಡಿತ್ಯದಲ್ಲಿ ವಿನಯವಿದೆ ಗುರುಹಿರಿಯರಲ್ಲಿ ನೀನಿಟ್ಟಿರುವ ಮರ್ಯಾದೆಯು ನಿನ್ನ ಘನತೆಗೆ ಶೋಭಿಸುತ್ತದೆ ಇಷ್ಟೆಲ್ಲ ಸಿರಿ ಸಂಪದ ಕೋಶಗಳಿದ್ದರೂ ನೀನು ಸೌಜನ್ಯವನ್ನು ಗಟ್ಟಿಯಾಗಿ ರೂಢಿಯಲ್ಲಿ ಇಟ್ಟುಕೊಂಡಿದ್ದೀಯ ಕುವಳಯ ಕುವಳಯಮಂ ಬೆಳಸಿ ಕುವಳಯಂ ಪೊರಗೆನೆ ಪಾಂಡವರೇ ಪೊರಗೇ ಪಾಂಡವರೆ ಪೊರಗೇ ನಿನಗೆ ಈ ಕುವಳಯ ಪತೀ ನಿನಗೀಕಳಯತಿಯೆಂಬೋ ಒಡಂಬಡೆ ಕೃಷ್ಣ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾನೆ ದುರ್ಯೋಧನ ಭೂಮಿಯನ್ನೆಲ್ಲ ತನ್ನ ಕಾಂತಿಯಿಂದ ಬೆಳಗುವಂಥ ಚಂದ್ರ ಕನ್ನೈದಲೆಯನ್ನು ಮಾತ್ರ ತನ್ನ ಪ್ರಭಾವದಿಂದ ಹೊರಗಿಡುತ್ತಾನೆ ಅಂದರೆ ಅವನಿಗೆ ಅದು ಯಾವ ಶೋಭೆಯೇ ಅದೆಷ್ಟು ಕೃತಕ ಅಲ್ಲವೇ ಹಾಗೆಯೇ ಪಾಂಡವರು ಹೊರಗಡೆ ಇದ್ದರೆ ನಿನಗೆ ಭೂವಲ್ಲಭ ಚಕ್ರವರ್ತಿ ಎನ್ನುವ ಹಿರಿಮೆ ಒಪ್ಪುತ್ತದೆಯೇ ಏನೋ ಕಾರಣಾಂತರದ ಮನಸ್ತಾಪದಿಂದ ಒಬ್ಬರನ್ನೊಬ್ಬರು ಆಗಲಿ ಜೀವಿಸುತ್ತಿದ್ದೀರಿ ಅಷ್ಟೆ ನಿಮಗೂ ಅವರಿಗೂ ಅಂತಹ ತೀರಲಾರದ ಕ್ರೋಧ ಏನಿದೆ ಹೇಳು ಕಾದ ಬಿಸಿ ನೀರು ಮನೆಯನ್ನು ಸುಡುತ್ತೀಯೇ ಹಾಗೆಯೇ ನಿಮ್ಮ ಸಣ್ಣ ಪುಟ್ಟ ಅಸಮಾಧಾನಗಳು ಕುಲದ ಏಕತೆಗೆ ಧಕ್ಕೆ ತರುತ್ತದೆಯೇ ಕುರುಕುಲ ಪ್ರದೀಪಕನಾದ ನೀನು ಪಾಂಡವರೊಡನೆ ಸಾಮರಸ್ಯವನ್ನು ಸಾಧಿಸಿಕೊಂಡರೆ ನಿನ್ನನ್ನು ಪ್ರತಿಭಟಿಸುವ ಶಕ್ತಿಯೇ ಎಲ್ಲಿಯೂ ಇರುವುದಿಲ್ಲ ತಿಳಿದುಕೋ ಎಂದು ಹೇಳ್ತಾನೆ ಎಷ್ಟೆಂದರೂ ರಾಜ್ಯದ ಪಟ್ಟಕ್ಕೆ ಅರ್ಹರು ಮೊದಲು ಅವರೇ ಅಲ್ಲವೇ ಹೀಗಾಗಿ ಮೊದಲು ಅವರು ಆಳುತ್ತಿದ್ದ ರಾಜ್ಯವನ್ನು ಅವರಿಗೆ ಕೊಟ್ಟುಬಿಡು ಇಷ್ಟಕ್ಕೂ ಅವರು ತಾವು ಆಳುತ್ತಿದ್ದ ಮೊದಲಿನ ಆ ನೆಲವನ್ನೇ ಬಯಸುತ್ತಿಲ್ಲ ಸಮಭಾಗದ ಹಕ್ಕನ್ನು ಕೇಳುವವರಲ್ಲ ನೀನು ಕೊಟ್ಟದ್ದೇ ಸಾಕು ಎನ್ನುವವರು ಅವರು ನೀನು ಸುಮ್ಮನೆ ಅವರಿವರ ಮಾತುಗಳನ್ನು ಕೇಳಬೇಡ ಅದು ಯೋಧನಾ ಎಂದಿದ್ದರೂ ನಿನ್ನ ಕಷ್ಟ ಸುಖಗಳ ಎಲ್ಲ ಕಾಲಕ್ಕೂ ಪಾಂಡವರು ನಿನ್ನ ಜೊತೆ ನಿಂತಾರಿಯೇ ಹೊರತು ಹೊರಗಿನವರಲ್ಲ ಆದರಿಂದ ನೀನು ಪಾಂಡವರಿಗೆ ಕಂಚಿ ವಾರಣಾಸಿ ಕಾಕಂದಿ ಕುಸ್ಥಳ ಮತ್ತು ವೃಕಸ್ಥಳ ಈ ಐದು ಹಳ್ಳಿಗಳನ್ನು ನೀನು ಕೊಟ್ಟರೆ ಸಾಕು ಇದರಿಂದ ಲೋಕದ ಮೆಚ್ಚುಗೆ ನಿನ್ನದೇ ಆಗುತ್ತದೆ ಹೀಗಂತ ಕೃಷ್ಣ ಮಾತನ್ನು ಹೇಳ್ತಾನೆ ಇದನ್ನು ಕೇಳಿ ದುರ್ಯೋಧನನ ಸಹನೆಯೆಲ್ಲ ಒರಿದು ಹೋಗುತ್ತೆ ಅವನ ಸೊಕ್ಕು ಉಬ್ಬರಿಸುತ್ತೆ ಆಗ ಕೋಪದಿಂದ ಕೃಷ್ಣಗೆ ದುರ್ಯೋಧನ ಹೇಳ್ತಾನೆ ಎಂಬುದು ಸುಯೋಧನಂ ಕ್ರೋಧಾನಲೋದ್ದೀಪಿತ ಹೃದಯನಾಗಿ ಶೌರ್ಯಮದಾಡಂಬರದೊಳ್ ಅಂಬರಂಬರಂ ಸಿಡಿಲ್ದೂ ತೊಲಗದೆ ಗೋವುಗಾದ ಕಿರಿಯಂದಿನ ಗೋವಿಕೆಯ ನಿನ್ನ ಚಿತ್ತದೋ ನೆಲೆಸಿದುದಕ್ಕೂ ಅಗ್ಗದ ವೈಷ್ಣವ ಮೋಹಮೇ ನಿನ್ನ ಮೈಯೋಳ್ ಅಗ್ಗಿಸಿದುವುದಕ್ಕೂ ಆ ಜಡಧಿ ಸಂಗತಿಯು ಜಡಬುದ್ಧ ಬುದ್ಧಿಯ ತೊಲಗಿಸಿ ತಕ್ಕೊಡ ಅಲ್ಲ ನೀಡಿ ಪಡಾಳಮ ಕೃಷ್ಣ ತೊಲಗದೆ ಗೋವುಗಾದ ಕಿರಿಯಂದಿನ ಗೋವಿಕೆ ಚಿಕ್ಕವನಿದ್ದಾಗ ನೀನು ದನ ಕಾವತ್ತ ಬೆಳೆದೆಯಲ್ಲ ಆ ನಿನ್ನ ಮನೋಧರ್ಮವು ನಿನ್ನಲ್ಲಿ ಇನ್ನು ದೂರವಾಗಿಲ್ಲ ವಿಷ್ಣುಮಾಯೆಯ ಪ್ರಭಾವ ನಿನ್ನ ಶರೀರದಲ್ಲಿ ಅತಿಯಾಗಿ ತುಂಬಿಕೊಂಡಿರಬೇಕು ಆ ಕ್ಷೀರಸಾಗರದ ಸಂಬಂಧದಿಂದಾಗಿ ಬಂದಿರುವ ನಿನ್ನ ಜಡ ಬುದ್ಧಿ ನಿನ್ನ ವಿವೇಕವನ್ನು ಅಪಹರಿಸಿಬಿಟ್ಟಿದೆ ಇಲ್ಲದಿದ್ದರೆ ನೀನು ಇಲ್ಲಿಗೆ ಬಂದು ಇಂಥ ಮೋಸದ ಮಾತುಗಳನ್ನು ಆಡುತ್ತಿದ್ದೀಯಾ ನಿನ್ನ ಧರ್ಮ ಧರ್ಮಶ್ರವಣವು ನನಗೆ ಹಿಡಿಸುವುದಾಗಿದೆಯೇ ಸಂಬಂಧ ಕಡಿದುಕೊಂಡ ಮೇಲೆ ಶತ್ರು ಶೇಷವನ್ನು ನಿರ್ನಾಮ ಮಾಡಬೇಕಾದ್ದೆ ಎಷ್ಟೆಂದರೂ ನೀನು ಯಾವಾಗಲೂ ಭೂಭಾಗವನ್ನು ಬೇಕೆಂದು ಬೇಡುವವನೇ ಆಗಿಬಿಟ್ಟೆಯಲ್ಲ ಈ ಭೂಮಿ ಎನ್ನುವುದು ನನಗೆ ಕುಲವಧುವಿನಂತೆ ನಾನೊಬ್ಬನೇ ಅನುಭವಿಸುವುದಕ್ಕೆ ಯೋಗ್ಯವೇ ಹೊರತು ಹಂಚಿಕೊಂಡಲ್ಲ ಆ ಪಾಂಡವರಿಗೆ ನೀನೇ ಮಂತ್ರಿಯಾಗಿರುವಾಗ ಅವರು ನನ್ನ ಮೇಲೆ ದೂರವನ್ನು ಹೂಡಿ ಹೋರಾಡಿ ನನ್ನನ್ನು ಪರಾಕ್ರಮದಿಂದ ಹೆದರಿಸಿ ಈ ಭೂಮಿಯ ಭಾಗವನ್ನು ಪೂರ್ಣವಾಗಿ ಪಡೆಯದೇ ಇರುತ್ತಾರೆಯೇ ನೀನು ಕಪಟ ಸಾಮವನ್ನು ಹೇಳಿ ತಕ್ಷಣದಲ್ಲಿಯೇ ಭೇದವನ್ನುೊಡ್ಡಿ ಛಿದ್ರವಾದ ಕೂಡಲೇ ಒಳಹೊಕ್ಕು ಕಡು ವಿರೋಧಿಗಳಾದ ನೀವುಗಳು ಯಾವ ವಂಚನೆಯ ಮಾರ್ಗದಲ್ಲಿಯೋ ಇದ್ದು ನೋಟಕ್ಕೆ ಮಾತ್ರ ಸರಿಯಾದ ಜನರಂತೆ ತೋರಿ ಒಳಗಿನಿಂದಲೇ ನಮಗೆ ಕೇಡನ್ನು ಮಾಡದೆ ಇರುವಂಥ ಜನರೇ ನನಗೆ ಎಲ್ಲವೂ ಗೊತ್ತು ಕೃಷ್ಣ ಎಲ್ಲವೂ ಗೊತ್ತು ಇದನ್ನು ಕೇಳು ಕೃಷ್ಣ ನಾವೆಲ್ಲ ಒಂದೇ ಗರಡಿಯಲ್ಲಿ ಕಲಿತು ಬಳಗಿದವರು ವ್ಯರ್ಥವಾದ ಆಗಹೋಗದ ಮಾತುಗಳನ್ನಾಡಿ ನಮ್ಮನ್ನು ಆಯಾಸಗೊಳಿಸಬೇಡ ನೀನು ತಂದಿರುವ ಪ್ರಸ್ತಾಪದಲ್ಲಿ ನಮಗೆ ಎಳ್ಳಷ್ಟೂ ಆಸಕ್ತಿ ಇಲ್ಲ ನೀನು ಹೇಗೆ ಯಾವ ದಾರಿಯಲ್ಲಿ ಬಂದೆಯೋ ಅದೇ ದಾರಿಯಲ್ಲಿ ಹಿಂದಿರುವು ಬಂದ ದಾರಿಗೆ ಸುಂಕವಿಲ್ಲ ಎನ್ನುತ್ತಾನೆ ದುರ್ಯೋಧನ ಆಗ ದುರ್ಯೋಧನನ ಉದ್ಧಟತನದಿಂದ ಬಹಳವಾಗಿ ಕೋಪಗೊಂಡ ಕೃಷ್ಣ ಹೇಳ್ತಾನೆ ದುರ್ಯೋಧನ ನಿನಗೆ ನಾನು ಹೇಳಬೇಕಾಗಿಲ್ಲ ಹಿಂದೆ ಭೂಮಿಯ ಮಗಳ ಕಾರಣದಿಂದ ರಾವಣನ ಸರ್ವನಾಶವಾಯಿತು ಹಾಗೆಯೇ ಈಗ ನೀನೂ ಕೂಡ ಈ ಭೂಮಿಯ ಆಸೆಯಿಂದ ನಾಶವಾಗಲು ಹೊರಟಂತಿದೆ ಈ ಭೂಮಿಯು ನಿನಗೆ ಒಲಿಯದೆ ಹೋದಲ್ಲಿ ಇದೇ ಪಾಂಡವರ ಕೈಯಿಂದಲೇ ನಿನಗೆ ತಕ್ಕ ಶಾಸ್ತಿ ಆಗದಿರೋದು ಜೋಕೆ ಎಂದು ಎಚ್ಚರಿಸುತ್ತಾನೆ ನಾಮೆಲ್ಲಂ ಒಂದೆ ಗರುಡಿಯ ಓದಿದ ಮಾನಸರೂ ನಿಮ್ಮಡಿ ಕೆಮ್ಮನೆ ಮನೆ ಬಳಲಿಸಲ್ಬೇಡ ಬಂದ ಬಟ್ಟೆಯಿನೆ ಬಿಜಯಂಗೈನೆ ಮುರಾಂತಕನು ಅಂತಕನಂತೆ ಮಾಮಸ ದುರ್ಯೋಧನನ ಇಂತೆಂದಂ ಆ ಕುಡುಕೈದು ಪಾಂಡವರೋಳ್ ಅಂತಿರಿಯಲ್ ನೆರವನ್ನೂ ಇದೇ ತರ್ಕೆ ಬಿಗುರ್ದ ಪೈ ನೆಲನ ಒಪ್ಪಿಸಿ ನೆಲನ ಒಪ್ಪಿಸಿ ತಪ್ಪದೆ ಬಾಳ್ವೆನ್ ಎನ್ನದೇ ಈ ಯುರ್ಕಿನ ಎಂತೂ ನಿಂದು ಸೆಣಸಲ್ ಬಗೆ ನಿನ್ನ ಮೇಯ್ಯೂ ಉರ್ಕಿ ಸಾವ ಬಗೆಯಿನ್ ಬಗೆಯ ಬಗೆ ಬಂದು ಸುಯೋಧನ ಪಾಂಡವರನ್ನು ವಿರೋಧಿಸಿ ಯುದ್ಧ ಮಾಡಿ ಜಯವನ್ನು ವರಿಸುವಂತಹ ಸಮರ್ಥರು ಎಲ್ಲಿದ್ದಾರೆ ಏಕೆ ಇಷ್ಟು ಭ್ರಮಾವೃತವಾಗಿ ಉಪ್ಪಿಹೋಗಿದ್ದೀಯೇ ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಭೂಮಿಯನ್ನು ಕೊಟ್ಟು ನೆಮ್ಮದಿಯಾಗಿ ಬದುಕುತ್ತೇನೆ ಎನ್ನುವ ಯೋಚನೆ ನಿನ್ನ ಮನಸ್ಸಿನಲ್ಲಿ ಏಕೆ ಬಾರದು ನಿನ್ನ ದೇಹದಲ್ಲಿನ ಕುದಿಯುವ ರಕ್ತದ ಪ್ರಭಾವದಿಂದಾಗಿ ನಿನಗೆ ಇಂತಹ ಮನಸ್ಸು ಬಂದಿರಬೇಕು ಎಂದು ಕೃಷ್ಣನು ದುರ್ಯೋಧನನ ಮನಸ್ಸಿನ ದುರ್ಮಾರ್ಗವನ್ನು ಕುರಿತು ತಿಳಿ ಹೇಳುತ್ತಾನೆ ಮತ್ತೆ ಮುಂದುವರೆದು ಇನ್ನಷ್ಟು ಎಚ್ಚ ಎಚ್ಚರಿಕೆಯ ಮಾತನ್ನು ಹೇಳುತ್ತಾನೆ ಕೇಳುದುೋಧನ ಧರ್ಮಜನಿಗೆ ಸಿಟ್ಟು ತರಿಸಿ ಬದುಕಬಲ್ಲವನು ಇಲ್ಲ ಎಂಬುದು ನಿನಗೆ ತಿಳಿದದ್ದೇನಲ್ಲ ಯಮಳರ ಪರಾಕ್ರಮ ಲೋಕವಿಖ್ಯಾತವಾದದ್ದು ಇನ್ನು ಭೀಮಸೇನ ಪ್ರತಿಜ್ಞೆಯಂತೂ ಎಲ್ಲರಿಗೂ ತಿಳಿದದ್ದೇ ಅವನು ದುಶಾಸನ ರಕ್ತವನ್ನು ಎಲ್ಲ ಕೌರವ ಸೈನ್ಯದ ಎದುರೇ ಹೀರಿ ಯುದ್ಧದಲ್ಲಿ ನಿನ್ನ ಎರಡೂ ತೊಡಗಳನ್ನು ಧ್ವಂಸ ಮಾಡುತ್ತೇನೆ ಎಂದು ಕಂಕಣ ಕಟ್ಟಿಕೊಂಡಿದ್ದಾನೆ ವಿಕ್ರಮಾರ್ಜುನನ ಪರಾಕ್ರಮದ ವಿಷಯವಂತೂ ಏನೂ ಹೇಳಬೇಕಾಗಿಯೇ ಇಲ್ಲ ಹೀಗೆನ್ನುತ್ತಾ ಕೃಷ್ಣ ಪಾಂಡವರ ಅಜೇಯತ್ವವನ್ನು ದುರ್ಯೋಧನೆಗೆ ನೆನಪು ಮಾಡುತ್ತಾನೆ ಹೀಗೆ ನಾನಾ ದುರ್ಯೋಧನನ ಮನಸ್ಸಿನಲ್ಲಿ ಭಯವನ್ನು ನಾಟುವ ಕೆಲಸವನ್ನು ಮಾಡಿದ್ದಷ್ಟೇ ಅಲ್ಲದೆ ದುರ್ಯೋಧನನ ನೈತಿಕ ಬಲವನ್ನು ಇನ್ನಷ್ಟು ಕುಗ್ಗಿಸಿ ಅವನ ಮನಸ್ಸನ್ನು ಶೋಷಣೆ ಮಾಡುವ ಉಪಾಯದಿಂದ ಹಿಂದೆ ಅವನು ಅನುಭವಿಸಿದ ಪರಾಭವದ ಪ್ರಸಂಗಗಳನ್ನು ಎತ್ತಿ ಅವನ ಮನಸ್ಸನ್ನು ಶೋಷಣೆ ಮಾಡುತ್ತಾ ನಾಟಿಸುತ್ತಾ ಹೇಳುತ್ತಾನೆ ಗುರುವಿಲ್ಲ ಕರ್ಣನಿಲ್ಲ ಗುರುವಿನ ಮಗನಿಲ್ಲ ಗುರುವಿಲ್ಲ ಆ ಕರ್ಣನಿಲ್ಲ ಆ ಗುರುವಿನ ಮಗನಿಲ್ಲ ಕೃಪಾಚಾರ್ಯನಿಲ್ಲ ಕುರುಜ ಕುರುಜಾ ನಿನ್ನ ತಮ್ಮಂದಿರೋಳ್ ಅನಿಬರೋಳ್ ಆರಿಲ್ಲ ಿಲ್ಲನಾ ಮರುಳೇ ಮರುಳೇ ಗಾಂಡೀವಿ ಯಾರೆಂದು ಎಣಿಕೆಗಳವೆ ಗಂಧರ್ವರ್ ಒಯ್ಯವಂದು ನಿನ್ನ ಕರು ಬಿಟ್ಟಂತೆ ಇರ್ದುದಿಲ್ಲ ಆ ನೆರೆದ ಕುರುಬಲಂ ತಂದವಂ ಪಾರ್ಥನಲ್ಲಾ ಹಿಂದೆ ನಿನ್ನನ್ನು ಗಂಧರ್ವರು ಬಗ್ಗು ಬಡಿದು ಹೆಡೆಮುರಿ ಕಟ್ಟಿಕೊಂಡೊಯ್ದರಲ್ಲ ಆಗ ನಿನ್ನ ರಕ್ಷಣೆಗೆ ಯಾರು ಬಂದರು ಗುರು ದ್ರೋಣರು ಇದ್ದರೆ ನಿನ್ನ ಪರಮಾಪ್ತ ಗೆಳೆಯ ಕರ್ಣನಿದ್ದನೇ ಅಥವಾ ಗುರುಪುತ್ರ ಅಶ್ವತ್ಥಮ ಕೃಪಾಚಾರ್ಯ ಎಲ್ಲಿ ಹೋಗಿದ್ದ ಅವರೆಲ್ಲ ಹೋಗಲಿ ನಿನ್ನ ಬೆನ್ನಲ್ಲಿ ಹುಟ್ಟಿದ ಅಷ್ಟು ಜನ ತಮ್ಮಂದಿರಲ್ಲಿ ಯಾರಾದರೂ ಒಬ್ಬರು ನನ್ನ ನಿನ್ನನ್ನು ಕಾಪಾಡಲು ಬಂದರೆ ನೀನು ಗರ್ವದಿಂದ ನಂಬಿಕೊಂಡಿರುವ ಆ ಭೀಷ್ಮನಾದರೂ ಸಮಯಕ್ಕಾದನೇ ಯಾರು ಯಾರೂ ಬರಲಿಲ್ಲ ನೆನಪು ಮಾಡಿಕೊ ಕೊನೆಗೆ ನಿನ್ನನ್ನು ಬಿಡಿಸಿಕೊಂಡು ಬರಲು ಅರ್ಜುನನೇ ಬೇಕಾಯಿತು ಇಷ್ಟಾಗಿಯೂ ತಿಳಿಗೇಡಿಯಾಗಿ ಅವನನ್ನು ಅಳೆಯುವ ಮಾತುಗಳನ್ನು ಆಡುತ್ತಿರುವವೆಯಲ್ಲ ಹೀಗಂದ ಪಂಪನಿಗೆ ಇಷ್ಟು ಸಾಕಾಗುವುದಿಲ್ಲ ಪದೇ ಪದೇ ಅವನು ಅರಿಕೆ ಸರಿಯನ್ನು ಮೆರೆಸಬೇಕಲ್ಲ ಹಾಗಾಗಿ ಕೃಷ್ಣನ ಬಾಯಲ್ಲಿ ಗೋಗ್ರಹಣದ ಪ್ರಸಂಗವನ್ನು ಆಡಿಸುತ್ತಾನೆ ಕೃಷ್ಣ ಹೇಳ್ತಾನೆ ಅದೊಂದೇ ಪ್ರಸಂಗವೇ ಇತ್ತೀಚಿನ ಗೋಗ್ರಹಣದ ಪ್ರಸಂಗವಾದರೂ ನಿನ್ನ ಮನಸ್ಸಿಗೆ ಬಂದೀತು ನೀನು ಅದನ್ನು ಮರೆಯುವುದೇ ಹೇಗೆ ಅಲ್ಲಿ ನಿಮಗೆಲ್ಲ ಆದ ತೇಜೋವಧೆ ಸಾಲದೆ ಹೀಗಿರುವಾಗ ನಾಳೆ ಅರ್ಜುನನು ತನ್ನ ಗಾಂಡೀವವನ್ನು ಹಿಡಿದು ಬಂದರೆ ನಿಮ್ಮೆಲ್ಲರ ಗತಿ ಹೇಗಾದೀತಯ್ಯ ಸುರಿಯುವ ಶರಧಾರೆ ನರಳುವ ಯೋಧರು ಉರುಳುವ ಸೈನ್ಯ ಹರಿಯುವ ರಕ್ತದ ಹೊಳೆ ಹಾರುವ ರುಂಡಗಳು ಹೊರಳುವ ಮುಡ್ಡಗಳು ಎಲ್ಲೆಲ್ಲೂ ಮರಣ ಮೃದಂಗದ ಸದ್ದು ದುರ್ಯೋಧನಾ ಹೀಗೆ ಅರ್ಜುನನು ಎಲ್ಲರನ್ನೂ ತರಿದುಬಿಡುತ್ತಾನೆ ಅಂತಹ ಅರಿಕೇಸರಿಯನ್ನು ಪ್ರತಿಭಟಿಸಿ ಬದುಕುವ ಕಲಿ ನಿಮ್ಮಲ್ಲಿ ಯಾರಿದ್ದರೆ ಹೀಗೆ ಕೃಷ್ಣನು ಘಟ್ಟಿಸಿ ಘಟ್ಟಿಸಿ ಹಲವು ರೀತಿಯಲ್ಲಿ ದುರ್ಯೋಧನನಿಗೆ ಮುಂದಿನ ದುರ್ದಸೆಯನ್ನು ಕುರಿತು ಹೇಳುತ್ತಿದ್ದರೆಯೇ ದುರ್ಯೋಧನನು ಕ್ರೋಧದಿಂದ ಕುರುಡಾಗಿ ಕೃಷ್ಣನನ್ನು ಅಳೆಯುತ್ತಾನೆ ಏನಂತ ಕೃಷ್ಣ ಇಲ್ಲಿಂದ ಈಗಲೇ ಎದ್ದು ಹೋಗು ದೂತನಾಗಿ ಬಂದಿರುವ ನಿನ್ನ ಪ್ರಲಾಪವನ್ನು ಕೇಳಿ ನಾನು ಕೋಪಿಸಬಾರದು ನೀನು ಆ ದಾಸಿಯ ಪುತ್ರನ ಮನೆಯಲ್ಲಿ ತಿಂದು ಬಂದ ಕೂಳಿನ ಕೊಬ್ಬಿನಿಂದ ಹೀಗೆ ಮಾತನಾಡುತ್ತಿದ್ದೀಯೆ ಎಂದ ಈ ಕೊನೆಯ ಮಾತನ್ನು ಕೇಳಿದ ವಿಧುರನ ಪ್ರತಿಕ್ರಿಯೆ ಏನು ನಾಳೆ ಕೇಳೋಣ ನಮಸ್ಕಾರ ಎಲ್ಲರಿಗೂ ಸುಪ್ರಭಾತ ನಮಸ್ಕಾರಗಳು ದುಷ್ಟ ದುರ್ಯೋಧನ ಕ್ರೋಧದ ನಶೆಯಲ್ಲಿ ಕೃಷ್ಣನನ್ನು ಹಳಿಯುವ ಅವಿವೇಕದಲ್ಲಿ ಹೇಗೆ ವಿದುರನೆಗೆ ಅನ್ವಯಿಸಿ ಅತಿನಿಕೃಷ್ಟವಾದ ಮಾತುಗಳನ್ನು ಆಡಿದ್ದಾನೆ ಅದನ್ನ ಈಗ ಇಲ್ಲಿ ಮತ್ತೆ ನೆನೆಸಿಕೊಳ್ಳೋಣ ನೀಚ ಅನ್ನವನ್ನು ತಿಂದು ಬಂದಿರುವ ಕೃಷ್ಣನೇ ಇಲ್ಲಿಂದ ಎದ್ದು ಹೋಗು ಅನ್ನುತ್ತಿದ್ದಾನೆ ದುರ್ಯೋಧನ ಕೃಷ್ಣನಿಗೆ ಎಳ್ಪೋಗು ದೂತನಪ್ಪನ ಎಂದು ಕಾಳ ನೀಳ ಮೇಘದಂತು ಮಸಗಿ ಗರ್ಜಿಸುವ ಅಸುರ ಕುಳ ವಿಷಯ ಕೇತುಗೆ ಫಣಿಕೇತು ಮುಳಿದು ತಳಮಳಿಸಿ ಕಣ್ಗಾಣದೇ ಎಳ್ಪಾಗು ದೂತನಪ್ಪನ ಬೆಳ್ಪನ ನುಡಿಗೆ ಮುಳಿಯಲಾರದು ನೀನು ಮೆಲ್ಪಟ್ಟು ವಿದುರನೆಂಬ ಈ ತೊಳ್ಪುಟ್ಟಿಯ ಮನೆಯ ಕೂಳೆ ನುಡಿದೆ ಯನೆ ಎದುರನು ಅತಿ ಕುಪಿತ ಮನನಾಗಿ ಸಾಕಿನು ಕೃಷ್ಣ ಎದ್ದು ಹೋಗು ದೂತನಾಗಿ ಬಂದು ನೀನು ಆಡೋ ಮಾತಿಗೆ ನಾನು ಸಿಟ್ಟಾಗಬಾರದು ಅನ್ನುವ ವಿವೇಕದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಆ ವಿದುರನ ಮನೆಗೆ ಹೋಗಿ ದಾಸೀ ಕುಲದ ಮನೆಯ ಕೂಳನ್ನು ತಿಂದು ಬಂದಿಯಲ್ಲ ಎಷ್ಟೆಂದರೂ ನೀನು ಉಂಡದ್ದು ನೀಚ ಆಹಾರ ಅದರ ಕೊಬ್ಬು ಸೊಕ್ಕು ನಿನ್ನ ಬಾಯಲ್ಲಿ ಇಂಥ ಮಾತುಗಳನ್ನು ಆಡಿಸ್ತಾ ಇದೆ ಸಾಕು ಇನ್ನೂ ಇಲ್ಲಿರಬೇಡ ಎದ್ದು ಹೊರಡು ಹೋಗು ಕೃಷ್ಣ ಅಂತ ಅಸಹನೆಯಿಂದ ಕೃಷ್ಣನನ್ನು ಹಳೆಯುವ ಪ್ರಯತ್ನದಲ್ಲಿ ವಿದುರನನ್ನು ಕುರಿತು ತೀರ ಹಗುರವಾಗಿ ಮಾತನಾಡ್ತಾನೆ ದುರ್ಯೋಧನ ಹೀಗೆ ದುರ್ಯೋಧನ ಹೇಳೋಣ ಅಲ್ಲಿಯೇ ಇದ್ದ ವಿದುರ ಕೆಂಡಾಮಂಡಲನಾಗಿ ಉರಿದಿ ಹೇಳ್ತಾ ದುರ್ಯೋಧನಾಗಿ ಹೇಳ್ತಾನೆ ಕಡು ಮುಳಿದು ನಿನ್ನ ತೊಡೆಗಳನ್ನು ಉಳಿಯುವ ಎಡೆಯೊಳ್ ಉಳಿಯುವ ಎಡೆಯೋಳ್ ಸಭೆಯೊಳ್ ಉಳಿದಂ ಬೆಲ್ಲ ಎಲ್ಲವೋ ದುರ್ಯೋಧನ ಎಂಥ ಧೂರ್ತ ಮಾತುಗಳನ್ನು ಆಡುತ್ತಿದ್ದೀಯೇ ಇದೋ ಕೇಳು ಮುಂದೆ ಭೀಮನು ನಿನ್ನ ತೊಡೆಯನ್ನು ಸೀಳುವ ಸಂದರ್ಭದಲ್ಲಿ ಈ ಧನುರ್ಬಾಣಗಳನ್ನು ಪ್ರಯೋಗಿಸಿ ನಿನ್ನನ್ನು ಕಾಪಾಡಬೇಕು ಅಂತ ಇದ್ದೆ ಈ ನಿನ್ನ ದುರಹಂಕಾರದ ಮಾತುಗಳನ್ನು ಕೇಳಿದ ಮೇಲೆ ನಿನ್ನ ಬಗ್ಗೆ ನನಗೆ ಹೇಸಿಗೆ ಎನಿಸುತ್ತಿದೆ ಇಗೋ ಇನ್ನೂ ನಾನು ಈ ಧನುವನ್ನು ಹಿಡಿಯುವುದಿಲ್ಲ ನಿನ್ನ ಅಂತ್ಯವನ್ನು ನೀನೇ ಬರೆದುಕೊಂಡಿದ್ದೀಯ ಹೋಗು ಎಂದು ಘರ್ಜಿಸಿ ಸಭೆಯಲ್ಲಿನ ಎಲ್ಲರೆದುರಿಗೆ ತನ್ನ ಬಿಲ್ಲನ್ನು ಮುರಿದು ಬಿಸಾಡುತ್ತಾನೆ ವಿದರಾ ಈ ಮಾತನ್ನು ಕೇಳಿದ ದುರ್ಯೋಧನಿಗೆ ತನ್ನ ಬಲಭುಜವೇ ಕಳಜಿಬಿದ್ದಾಗತ್ತೆ ಕೋಪದಿಂದ ಕುಡನಾಗಿದ್ದ ಅವನು ಈ ತನ್ನ ನಷ್ಟಕ್ಕೆ ಈಗಿನ ಅನಾಹುತಕ್ಕೆಲ್ಲ ಕಾರಣ ಈ ದೌತ್ಯದ ನೆಪದಲ್ಲಿ ಬಂದಿರುವ ಕೃಷ್ಣನೇ ಎನಿಸಿ ತನ್ನ ಖಡ್ಗವನ್ನ ವರಿಯಿಂದ ಎಳೆದು ಮಹಾಕೋಪದಿಂದ ಕೃಷ್ಣನ ಮೇಲೆ ಹರಿಹಾಯ್ದು ಬರುತ್ತಾನೆ ನಂಜಿನ ಮೇಲೆ ವಾಯ್ದ ನೊಳವಿನಂತೆ ವಿಷದ ಮೇಲೆ ಹಾಯ್ದು ಬರುವ ನೊಣದ ಹಾಗೆ ಆಗ ಶ್ರೀಕೃಷ್ಣನು ಸ್ವಲ್ಪ ಕಾಲದ ಮಟ್ಟಿಗೆ ಮನುಷ್ಯರೂಪವನ್ನು ಬಿಟ್ಟು ತನ್ನ ವಿಷ್ಣುಮಾಯೆಯಿಂದ ಅಲ್ಲಿದ್ದವರನ್ನೆಲ್ಲ ಮೂರ್ಛಗೊಳಿಸಿ ತನ್ನ ಮಹಾದ್ಭುತವಾದ ಮೂರು ಲೋಕಗಳನ್ನು ಮುದುಡಿ ಹಾಕುವಂತಹ ವಿಶ್ವರೂಪವನ್ನು ತಳೆಯುತ್ತಾನೆ ಹಿಂದೆ ನೆಲನೆಲ್ಲಮನ್ ಮೂರಡಿ ಮಾಡಿದಂದು ಆ ಬಲಿಗಾದ ರೂಪಮ್ಮಂ ತೋರಿದನ್ ಬಲಿ ಬಲಿಚಕ್ರವರ್ತಿಗೆ ಯಾವ ಅಮೇಯವಾದ ರೂಪವನ್ನು ತೋಯಿದನೋ ಅದೇ ರೂಪವನ್ನ ಮತ್ತೊಮ್ಮೆ ಮೆರೆಸುತ್ತಾನೆ ಶ್ರೀಕೃಷ್ಣ ಇಲ್ಲಿ ಎಷ್ಟು ಬೇಡ ಅಂದುಕೊಂಡು ಕುಮಾರವ್ಯಾಸ ನೆನಪಿಗೆ ಬಂದೇ ಬರುತ್ತಾನೆ ಅವನಿಗೆ ಕೃಷ್ಣನನ್ನು ವಿಜೃಂಭಿಸಲು ಹೊರಟದೆ ಅವನ ಮಯ್ಯ ರೋಮದ ಕುಳಿ ಕೃಷ್ಣಮಯವಾಗುತ್ತದೆ ಈ ವಿಶ್ವರೂಪದ ಸಂದರ್ಭದಲ್ಲಿ ಕೃಷ್ಣನು ಅಲ್ಲಿದ್ದ ಎಲ್ಲರಿಗೂ ತನ್ನ ನಿಜರೂಪದ ದರ್ಶನವನ್ನು ಮಾಡಿಸುತ್ತಾನೆ ಕೌರವನೊಬ್ಬನ ಹೊರತು ಕಂಡುದು ಹರಿಯ ರೂಪವನೊಬ್ಬ ಕೌರವನಲ್ಲದು ಉಳಿದವರು ಈ ಮಾತನ್ನು ನೆನಪು ಮಾಡಿಕೊಂಡ್ರೇನೇ ರೋಮಾಂಚನ ಆಗುತ್ತೆ ಆದರೆ ಪಂಪನ ಚಿಂತನೆಯಲ್ಲಿ ಕೃಷ್ಣನು ಎಲ್ಲರನ್ನೂ ಮೂರ್ಛಗೊಳಿಸಿದ ಮೇಲೆ ಪ್ರಕಟ ಮಾಡಿದ ವಿಶ್ವರೂಪವು ಧೃತರಾಷ್ಟ್ರನೊಬ್ಬನ ಭಾಗ್ಯಕ್ಕೆ ಮಾತ್ರವೇ ಆಗಿದೆ ಈ ಸ್ವಾರಸ್ಯಕರ ಘಟ್ಟದ ಸೆಳೆದಕ್ಕೆ ಸಿಕ್ಕದೆ ಪಂಪನು ಅದನ್ನು ಸುಲಭವಾಗಿ ದಾಟಿಬಿಟ್ಟಿದ್ದಾನೆ ಈಗ ಇಲ್ಲಿ ಹಿಂದಕ್ಕೆ ಕರೆಗೆ ಬರುತ್ತ ಧೃತರಾಷ್ಟನು ಬಂದು ಕೃಷ್ಣನನ್ನು ಹಲವು ಬಗೆಯಲ್ಲಿ ಸ್ತುತಿ ಮಾಡುತ್ತಾನೆ ಸಂಪ್ರೀತನಾದ ಪರಮಾತ್ಮ ಆತನಿಗೆ ದಿವ್ಯದೃಷ್ಟಿಯನ್ನು ನೀಡಿ ಧನ್ಯತೆಯನ್ನು ಗುರು ಕೃಪಾ ಶಲ್ಯ ಭೀಷ್ಮ ಇವರೆಲ್ಲರೂ ದುರ್ಯೋಧನ ಜೊತೆಯಲ್ಲಿದ್ದರೂ ಕೂಡ ನಮ್ಮ ಪಕ್ಷದವರೇ ಈಗ ಅಶ್ವತ್ಥಾಮ ಕೂಡ ನಮ್ಮವನೇ ಆಗಿದ್ದಾನೆ ಆದರೆ ಸಮಸ್ತ ಶಾಸ್ತ್ರದಲ್ಲಿ ವಿಶಾರದನೂ ಅಜೇಯನೂ ನಮ್ಮ ಜೊತೆ ಸೇರಲು ಒಪ್ಪದವನೂ ಆಗಿರುವವನು ಕರ್ಣನೊಬ್ಬನೇ ಈ ಸಂದರ್ಭದಲ್ಲಿ ಪಂಪ ಕರ್ಣನನ್ನ ವಿಶೇಷವಾಗಿ ಹೊಗಳಿದ್ದಾನೆ ಕೀರ್ತಿಸಿದ್ದಾನೆ ಅವನು ತನ್ನ ವಜ್ರ ಕವಚವನ್ನು ಕರ್ಣಕುಂಡಲಗಳನ್ನು ಸೂರ್ಯನ ಮಾತನ್ನು ಮೀರಿ ಇಂದ್ರನಿಗೆ ಕೊಟ್ಟದ್ದು ಹೀಗೆ ಮಾಡಿ ಇಂದ್ರನನ್ನೇ ದಾನಬುದ್ದಿಯಲ್ಲಿ ನಾಚಿಸಿದ್ದು ಎಲ್ಲವನ್ನು ಹೇಳಿ ಕರ್ಣನ ದಾನಬುದ್ದಿಯನ್ನು ಪ್ರಶಂಸೆ ಮಾಡುತ್ತಾನೆ ಇಷ್ಟು ಹೇಳಿ ಕರ್ಣನನ್ನು ಭೇಟಿ ಮಾಡಿ ಬರಲು ಕುಂತಿಯನ್ನು ಪ್ರೇರಿಸುತ್ತಾನೆ ನಂತರ ತಾನೆಯ ರಥವನ್ನೇರಿ ಕರ್ಣನ ಮನೆ ಹೋಗಿ ಕರ್ಣನನ್ನು ತನ್ನ ಜೊತೆ ಮಾತಿಗೆ ಕರೆದುಕೊಂಡು ಹೋಗುತ್ತ ದಾರಿ ಮಧ್ಯದಲ್ಲಿ ಹೀಗೆ ಹೇಳ್ತಾನೆ ವಿದುರಂ ವಿಚ್ಚಿದುರ ಮನನಾಗಿ ಬಿಲ್ಲನುಡಿಯುವುದು ಸುಯೋಧನಂ ತನ್ನ ಬಲದ ತೋಳುಡಿದಂತಾಗಿ ಸಿಗ್ಗಾಗಿ ಬಾಳಂ ಕಿತ್ತುವುದರಿ ಮನದೊಳಾದ ಯೇವದಿಂ ದೇವಕೀನಂದನನ ಮೇಲ್ವಾಯ್ವದುಂ ನಂಜಿನ ಮೇಲೆ ನೊಳವಿನಂತೆ ಉರುಳ್ತರೆ ಪಾಯ್ದು ಮೂರಡಿ ಮಾಡಿದಂದು ನೆಲನೆಲ್ಲ ಮನ್ ಆ ಬಲಿಗಾದ ರೂಪಮಂತೋ ವಾರಿದನ್ ಈ ಜಗತ್ಯ ಮನ್ ವರ್ಮೆಯೇ ಕಾಲಮ ತೋರಿದ ಅೌದ್ರೂಪೇ ವಿಶ್ವಮಂ ತೋರಿದನ್ ಇದ್ದರಂ ನರೆಯ ಮೋಹಿ ಸೇ ವೈವ ವಿಶ್ವಮಂ ತೋರಿದನ್ ಅಂತು ಸಹಜ ಕವಚರತ್ನಕುಂಡಲಂಗಳ ನೆತ್ತರ್ಪನಪನಪನಿಯೇ ತಿರಿಯುಗಿವಂತೆ ಉಗಿದು ಕೊಟ್ಟು ದರ್ಕೆ ಮೆಚ್ಚಿ ದೇವೇಂದ್ರನ್ ಆತಂಗೆ ಅಮೋಘ ಶಕ್ತಿಯನಿತ್ತನ್ ಆತನ ನಾನು ಎನ್ನ ಬಲ್ಲ ಮಾಳ್ಕೇಯ ಭೇದಿಸಿದಪ್ಪಂ ನೀಮ್ಮೊಚ್ಚಿಲ ಮಗನಪ್ಪ ಸೂರ್ಯ ಸೂನುವಂ ಸೂರ್ಯ ದಿನದಂದು ಕಂಡು ಕಾರ್ಯ ಸಿದ್ಧಿಯಂ ಮಾಡಿ ಬಂದಿಂ ಎಂದು ಕೊಂತಿಯಂ ಬೀಳ್ಕೊಂಡು ಪರಕೆಯಂ ಕೈಕೊಂಡು ರಥಾಂಗದರಂ ರಥಮನೇರಿ ಕರ್ಣನ ಮುಂದನೆ ಬಂದು ಮೇಲೆ ಬೀಳದ ಎಮ್ಮಂ ಕಿರಿದಂತರಂ ಕಳಿಪಿ ಮಗುಳ್ವೆ ಬಾ ಎಂದು ತನ್ನೊಡನೆ ರಥಮನೇರಿಸಿಕೊಂಡು ಪೋಗಿ ಮುಂದೆ ಒಂದೆಡೆಯೊಳ್ ನಿಂದು ೇ ದಲ್ ನುಡಿದರ್ ಎನ್ನನ ಕೇಳ್ ಕರ್ಣ ಕರ್ಣ ಕೇಳ್ ನಿನ್ನ ಆಿಯುಳ್ ಅವೆ ಕೊ ನಿನಗೆ ಅಮ್ಮನ್ ಅಹರ್ಪತಿ ಪಾಂಡುನಂದನರ್ ಸವೋದರರ್ ಎದ ಮೈದುನನ ಆಂ ಪೆರದೇ ಪಡೆ ಮಾತೋ ನಿನ್ನದು ಈ ಮೇರಿ ಮೇರಿ ನೀರು ಪಟ್ಟ ಮುನಿನ ನೀ ಮತ್ತೆ ಪೆರ ನರೇಂದ್ರ ರೇ ಕೇಳು ನಾನು ಈಗ ಬಂದು ನಿನ್ನ ಕೈ ಹಿಡಿದು ಕರೆತಂದದ್ದು ನಿನ್ನನ್ನು ಭೇದಿಸುವುದಕ್ಕೆ ಎಂದು ತಿಳಿಬೇಡ ನಿನಗೆ ತಿಳಿಯದ ಒಂದು ರಹಸ್ಯ ಸತ್ಯವನ್ನ ಹೇಳುತ್ತೇನೆ ಕೇಳು ಹಿಂದೆ ಮೊದಲು ಕುಂತಿ ನಿನ್ನ ತಾಯಿ ಸೂರ್ಯದೇವ ನಿನ್ನ ತಂದೆ ಪಾಂಡವರು ನಿನ್ನ ಸ್ವಂತ ಸಹೋದರರು ನಾನು ನಿನಗೆ ಮೈದುನ ಹೀಗೆ ನೀನು ಎಲ್ಲರಿಗೆ ಹಿರಿಯ ಎಲ್ಲರಿಗೂ ಮಾರ್ಗದರ್ಶಕನಾಗಿ ಇರಬೇಕಾದವನು ಈ ಭೂಮಿಯೆಲ್ಲವನ್ನೂ ಸಾರ್ವಭೌಮನಾಗಿ ಆಳಬೇಕಾದವನು ನೀನೆ ಇಂಥ ಹಿರಿಮೆಯವನಾಗಿ ನೀನಿರುವಾಗ ಇಲ್ಲಿ ಬೇರೆ ಯಾರಾದರೂ ರಾಜರಾಗಿರುವುದು ಸಾಧ್ಯವೇ ಯೋಚಿಸು ಹೀಗೆಂದು ಕೃಷ್ಣ ಕರ್ಣನ ಹುಟ್ಟಿನ ವೃತ್ತಾಂತವನ್ನು ಹೇಳುತ್ತಾನೆ ಕರ್ಣನು ಸೂತಪುತ್ರ ಎನಿಸಿಕೊಂಡದ್ದು ಹೇಗೆ ಅಂತ ವಿವರಿಸುತ್ತಾನೆ ಕೊನೆಗೆ ಈ ಸತ್ಯ ಸಂಗತಿಯು ಕೇವಲ ಕುಂತಿಗೆ ತನಗೆ ಸಹದೇವನಿಗೆ ದುರ್ಯೋಧನನಿಗೆ ಮತ್ತು ಸೂರ್ಯ ಭಗವಾನ ಇಷ್ಟು ಜನಕ್ಕಲ್ಲದೆ ಬೇರೆ ಯಾರಿಗೂ ಇದು ತಿಳಿದಿಲ್ಲ ಎನ್ನುತ್ತಾನೆ ಹೀಗೆಯೇ ನಾನಾ ರೀತಿಯಲ್ಲಿ ಭೇದೋಪಾಯದ ಮಾತುಗಳನ್ನು ಪ್ರಯೋಗಿಸಿ ಕರ್ಣನ ಅಂತಃಶಕ್ತಿಯನ್ನು ಕುಗ್ಗಿಸುತ್ತಾನೆ ಈ ವೃತ್ತಾಂತವನ್ನೆಲ್ಲ ಕೇಳಿದ ಕರ್ಣನಿಗೆ ರೋಮಾಂಚನವಾಗುತ್ತದೆ ಜೊತೆಗೆ ದುಃಖವೂ ನಿರಾಸೆಯೂ ಮೂಡಿ ಕಣ್ಣೀರು ಸುರಿಯುತ್ತೆ ಹೀಗೆ ದಿಗ್ಭ್ರಾಂತನೋ ದುಃಖಿತನೋ ಆದ ಕರ್ಣ ಕೃಷ್ಣ ನನ್ನ ಕೇಳ್ತಾನೆ ಏಕಾದರೂ ನನಗೆ ಈ ವಿಷಯವನ್ನು ಈಗ ತಿಳಿಸಬೇಕಾಯಿತು ಕೃಷ್ಣ ನನಗೆ ಅಪರಿಮಿತವಾದ ಸ್ನೇಹವನ್ನು ಕೊಟ್ಟು ನನ್ನ ಪ್ರಸಿದ್ಧಿಗೂ ಕೀರ್ತಿಗೂ ಅಂತಸ್ತಿಗೂ ಆದರಕ್ಕೂ ಏಕೈಕ ಕಾರಣನಾದ ದುರ್ಯೋಧನನ್ನ ಕೈಬಿಟ್ಟು ಈಗ ನೆಂಟಿನ ಕುಂಟು ನೆಪದಿಂದ ನಿಮ್ಮ ಪಕ್ಷವನ್ನು ಸೇರಿದರೆ ದುರ್ಯೋಧನ ಇರಲಿ ನೀವು ಕೂಡ ನನ್ನನ್ನು ಕಂಡು ಹೇಸಬಹುದು ಅಂಥಹೀನ ಕೆಲಸವನ್ನು ನಾನು ಮಾಡಲಾರೆ ಕೃಷ್ಣ ಅಂತಾನೆ ಹೀಗೆ ಹೇಳಿದ ಕರ್ಣ ಎಂಥ ಸಂದರ್ಭದಲ್ಲಿಯೂ ದುರ್ಯೋಧನೇ ತನಗೆ ಸ್ವಾಮಿ ಎಂದು ಅವನಿಗೆ ಯಾವ ಸಮಯಕ್ಕೂ ದ್ರೋಹ ಮಾಡಲಾರೆನೋ ಎಂದು ಖಡಾಖಂಡಿತವಾಗಿ ಹೇಳಿಬಿಡುತ್ತಾನೆ ಅನೇಕ ವಿಧವಾಗಿ ತನ್ನ ಸ್ವಾಮಿ ಭಕ್ತಿಯನ್ನು ವಿವರಿಸಿ ಸಮರ್ಥಿಸಿಕೊಳ್ಳುತ್ತಾನೆ ಕೃಷ್ಣನ ಯಾವ ಮಾತಿಗೂ ಕದಲದೆ ಕರ್ಣ ತನ್ನ ನಿರ್ಧಾರದಲ್ಲಿ ಸ್ಥಿರವಾಗಿ ನಿಂತುಬಿಡುತ್ತಾನೆ ಇಲ್ಲಿಂದ ಮುಂದೆ ಕೃಷ್ಣನು ತನ್ನ ಜಾಲವನ್ನು ಕುಂತಿ ಕರ್ಣರ ಭೇಟಿಗೆ ವ್ಯಾಜವನ್ನು ಸೃಷ್ಟಿ ಮಾಡತಾನೆ, ತಾಯಿ ಮಕ್ಕಳ ಮಿಲನ ಬಹಳ ವಿಶಿಷ್ಟ ರೀತಿಯಲ್ಲಿ ಆಗುತ್ತೆ ಈ ಸಂದರ್ಭದ ಪಂಪವರ್ಣನೆ ಬಹಳ ಸೊಗಸಾಗಿದೆ ಮಾರ್ಮಿಕವಾಗಿದೆ ಹೃದಯವನ್ನು ತಟ್ಟುವ ಆದರೆ ಕಥೆ ಮುಂದೆ ಹೋಗಬೇಕಾದ ಅನಿವಾರ್ಯತೆ ಇರುವುದರಿಂದ ಈ ಭಾಗವನ್ನು ಹಸ್ವಗೊಳಿಸಬೇಕಾಗಿದೆ ನಾಳೆ ಬೆಳಿಗ್ಗೆ ಈ ಕುಂತಿ ಕನ್ನರ ಮೇಳದಲ್ಲಿ ಏನು ಮಾತಾಗುತ್ತದೆ ಅನ್ನುವುದನ್ನು ಕೇಳೋಣ ಅಲ್ಲಿವರೆಗೆ ನಮಸ್ಕಾರ ಶುಭಂಭೂಯಾತ್ಲಮುಂ ಚಲಿತನಮು ಕುಲಮುಂ ಎಲ್ಲಿದು ಕರುಣಾಬಲದಿ ಜನಮಂ ಜಾಗಮ್ ಅಳವು ಕಲಿತನಮ ಕುಲಮೂ ಎನೆಯ ಎನ್ನಯಮೆಯುಳ್ ನೆಲಸೋ ಕೇಳುವ ಸಜ್ಜನರಿಯಲ್ಲ ಶುಭಪ್ರಭಾತ ನಮಸ್ಕಾರ ನಿನ್ನೆಯ ಮಾತಿನಲ್ಲಿ ತಿಳಿಸಿದ ಹಾಗೆ ಕೃಷ್ಣನು ನಿರವಿಸಿದ ಸೂತ್ರವನ ಅನುಸರಿಸಿ ಕುಂತಿ ಕರ್ಣನನ್ನ ನೋಡುವುದಕ್ಕೆ ಬಂದಿದ್ದಾಳೆ ಎದುರುಗಡೆ ತನಗಿಂತ ಎತ್ತರವಾಗಿ ದಿಟ್ಟವಾಗಿ ಸೂರ್ಯಕಾಂತಿಯಿಂದ ಕಂಗೊಳಿಸುತ್ತ ಅವಾರ್ಯವೀರ್ಯನಾದ ತನ್ನ ಮಗನು ನಿಂತಿದ್ದರೆ ಅವನ ಧೀಮಂತ ನಿಲುವನ್ನು ನೋಡುತ್ತಿದ್ದಂತೆ ಕುಂತಿಗೆ ಪುತ್ರ ಪ್ರೇಮವು ಬಲವಾಗಿ ಕಾಡಿರಬೇಕು ಅವಳು ಬಂದಿರುವ ಉದ್ದೇಶವು ಎದೆಯೊಳಗೆ ಕುಠಾರಪ್ರಾಯವಾಗಿ ಭಾಸವಾಗಿರಬೇಕು ಅವನು ತನ್ನ ದೇಹೋದ್ಭವನೇ ಆದರೂ ನಿರ್ದಾಕ್ಷಿಣ್ಯವಾಗಿ ನಿಷ್ಕರುಣೆಯಿಂದ ಈಗ ನೀನು ಇಲ್ಲದಿದ್ದರೂ ಪರವಾಗಿಲ್ಲ ನನ್ನ ಇನ್ನೈದು ಮಕ್ಕಳು ಇರಬೇಕು ಅನ್ನಬೇಕಾಗಿ ಬಂದಾಗ ಆ ತಾಯಿಯ ಕರುಳು ಎಷ್ಟು ಸುಟ್ಟು ಕರಕಲಾಗಿರಬಹುದೋ ಕಥೆಯ ಓದಲ್ಲಿ ಮುಳುಗಿಹೋಗುವ ನಮಗೆ ಈ ಸಂದರ್ಭದಲ್ಲಿ ಕುಂತಿಯ ಒಳಗುದಿ ಹೇಗಿದ್ದೀತು ಎನ್ನುವ ಪ್ರಶ್ನೆ ಕೂಡ ವಶ ಮನಸ್ಸಿಗೆ ಬರಲಾರದು ಇನ್ನು ಕರ್ಣನಿಗೆ ಈಗಾಗಲೇ ತಾನು ಕುಂತಿಯ ಮೊದಲ ಮಗ ಗೊತ್ತಾಗಿದೆ ಅವನ ಮನಸ್ಸಿನಲ್ಲೂ ಕೃಷ್ಣ ವಾಕ್ಯವು ಬಿರುಗಾಳಿಯನ್ನೇ ಎಬ್ಬಿಸಿದೆ ಕುಂತಿಯನ್ನು ಕಂಡ ಕರ್ಣನಿಗೂ ಮುಂದೇನಾಗುವುದು ಎನ್ನುವ ಅಂದಾಜು ಅರಿವಾಗಿರಬೇಕು ಆದರೂ ಅವನ ಸ್ವಾಮಿ ಸ್ವಾಮಿನಿಷ್ಠೆಯ ಬೆನ್ನೆಲುಬು ಅಭೇದ್ಯವಾದದ್ದು ತನ್ನ ತಾಯಿಯನ್ನು ಕಂಡ ಕರ್ಣ ಅವಳಿಗೆ ನಮಸ್ಕರಿಸಿ ಅಮ್ಮ ನೀವು ನನ್ನನ್ನು ಕಾಣಲು ಬಂದಿದ್ದೀರಿ ಎಂದರೆ ಅದು ನನ್ನ ಅದೃಷ್ಟಪ್ರಾಪ್ತಿಗಾಗಿಯೇ ಇರಬೇಕು ನೀವು ಏನು ಕಾರ್ಯವಹಾರವನ್ನು ಹೊತ್ತು ಬಂದಿದ್ದೀರಿ ಹೇಳಿ ನೀವು ನನ್ನನ್ನು ತಮ್ಮ ಮಗನೆಂದು ಹೇಳಿದ್ದರಿಂದ ನನ್ನಲ್ಲಿ ಚಲವು, ತ್ಯಾಗವೂ ಮೇಲ್ಮೆಯು ಪರಾಕ್ರಮವೂ ಕುಲದ ಹೆಗ್ಗಳಿಕೆಯು, ವಿಶೇಷವಾಗಿ ಹೆಚ್ಚಿ ನನ್ನ ಶರೀರದಲ್ಲಿ ನಲಿಸಿದ ಹಾಗೆ ಅನುಭವ ಆಗುತ್ತಿದೆ ಎನ್ನುತ್ತ ಆ ತ್ಯಾಗಮೂರ್ತಿ ಹೇಳುತ್ತಾನೆ ಪಡೆದ ತಾಯು ತಂದೆಯುಂ ಒಡಲಂ ಪಡೆದರ್ತಾಯ ತಂದೆಯ ವಳಲಂ ಪ್ರಾಣಮ ಅವರವು ಅವೂ ಕೈಯಣೆಯ ಪುಡೂದೋ ಎರಿದಾಯ ನೀ ಎಡೆ ಮಾಡಗದೆ ಬೇಸಪ ತೊಳ್ತುವೇಸನಂ ಬೇಸಸಿಂ ವಡಲಂ ಪ್ರಾಣಮಂ ತಾಯಿ ತಂದೆಯು ಪಡೆದರು ಅವು multimodalism does not dwarf worshipbird pecaks when they are pid the ತಾಯಿ ಒಬ್ಬ ಮಗುವಿಗೂ ಶರೀರವನ್ನೂ ಅದರಲ್ಲಿನ ಪ್ರಾಣ ಅನ್ನುವ ಚೈತನ್ಯವನ್ನೂ ಕರುಣಿಸುವುದು ತಾಯಿ ತಂದೆಯರು ಅವರಿಲ್ಲದೆ ಈ ಮಗನಿಲ್ಲ ಅವರಿಂದ ದೊರೆತ ಈ ಶರೀರಕ್ಕೆ ಜನ್ಮದಾತರೇ ಅಧಿಕಾರಿಗಳು ಅವರಿಂದ ಹೀಗೆ ದೊರೆತ ದೇಹವನ್ನು ಅವರು ದಯಪಾಲಿಸಿದ ಸೌಲಭ್ಯವನ್ನು ಅವರಿಗೆ ಹಿಂದಿರುಗಿ ಕೊಡುವುದ ಸಾಧ್ಯವೇ ನೀವು ಸ್ವಲ್ಪವೂ ಮರೆಮಾಚದೇ ನನಗೆ ಅಪ್ಪಣೆ ಕೊಡಿಸಬೇಕು ಎಂದಿರುವ ಸೇವಾ ಕಾರ್ಯವನ್ನು ದಯಮಾಡಿ ತಿಳಿಸಿ ಅದರಲ್ಲಿ ಯಾವ ಜಿಜ್ಞಾಸೆಯೂ ನಿಮಗೆ ಬೇಡ ಎನ್ನುತ್ತಾನೆ ಕರ್ಣ ಎಂಬದ ಅಂಬಿಕೇ ಮಗನೇ ಮನಂ ಬೆಳರದೇ ನೀನ ಯೆತ್ತ ನಂಬಿದ ನಿನ್ನ ಅನುಜರ್ ನಿನ್ನ ಬೆಸ ಕೈಯ ನೀನೇ ನೆಲನ ಆಳ್ವದು ಕಂದ ಅನುಜರ್ಕೈ ನಲನ ನೀ ಮಾತನ್ನು ಕೇಳಿ ಕುಂತಿ ಹೇಳ್ತಾಳೆ ಮಗನೆ ಮನಸ್ಸಿನಲ್ಲಿ ಯಾವ ಹಿಂಜರಿಕೆಯೂ ಇಲ್ಲದೆ ನೀನು ಕೊಟ್ಟೆ ಎಂದದ್ದಾಯಿತು ನಾನೂ ಪಡೆದುಕೊಂಡದ್ದಾಯಿತು ಕಂದ ನನ್ನದೊಂದು ಸಲಹೆಯನ್ನು ನಿನಗೆ ಹೇಳುತ್ತೇನೆ ನಿನಗೆ ಅದು ಹಿತವಾದೀತು ಒಪ್ಪಿತವಾದೀತು ಅನ್ನುವ ಯೋಚನೆಯಿಂದ ಹೇಳ್ತಾ ಇದ್ದೇನೆ ನಿನ್ನನ್ನೇ ನಂಬಿರುವ ನಿನ್ನ ತಮ್ಮಂದಿರು ನಿನ್ನನ್ನು ಹಿರಿಯಣ್ಣ ಎನ್ನುವ ಗೌರವ ಶ್ರದ್ಧೆಗಳಿಂದ ಸೇವೆ ಮಾಡುವ ಹಾಗೆ ನಿನ್ನ ಆಜ್ಞಾಧಾರಕರಾಗಿರುವ ಹಾಗೆ ಆಗಲಿ ಅವರೆಲ್ಲರ ಸೇವೆಯನ್ನು ಕೈಗೊಂಡು ನೀನೇ ಈ ರಾಜ್ಯವನ್ನು ಆಳುವವನಾಗಪ್ಪ ಮುಂದು ಬೆಸ ಕೈವರೇ ನಿನ್ನನುಜರ್ ಎರಳಗಂ ಕಿಸುರು ಇನ್ ಇನಿಸಾಗದು ಮಗನೇ ನೀನ್ ಒಳಂಬಡವೇ ಕಂದ್ಯೋಧನನ ಬಲವಂ ಮುಂದುಗೈದು ನಿಲ್ಲ ಅನುಜರ್ ಬೇಸ ಕೈವರ್ kishuru inishu agadu magane magane neenu odambadame ಹೀಗೆ ನ್ಯಾಯವಾಗಿ ಸುಸೂತ್ರವಾಗಿ ಪ್ರಾಪ್ತವಾದ ಈ ರಾಜ್ಯವನ್ನು ನಿನ್ನ ತಮ್ಮಂದಿರೆಲ್ಲರೂ ಸೇರಿ ದುರ್ಯೋಧನನನ್ನು ಮುಂದೆ ಮಾಡಿಕೊಂಡು ನಿನ್ನ ಸೇವೆ ಮಾಡುತ್ತಾರೆ ಇದರಿಂದ ನಿನ್ನ ತಮ್ಮಂದಿರಿಗಾಗಲಿ ದುರ್ಯೋಧನಾದಿ ಕೌರವರಿಗಾಗಲಿ ಯಾವುದೇ ದೋಷ ಮಗನೇ ಇದಕ್ಕೆ ನೀನು ಒಪ್ಪಬೇಕು ನೀನು ಎಲ್ಲರ ಹಿತವನ್ನು ಸುಖ ಸಂತೋಷವನ್ನು ಬಯಸುವವನು ಎನ್ನುತ್ತ ಕುಂತಿ ಕರ್ಣನನ್ನು ರಮಿಸುವ ಮಾತುಗಳಲ್ಲಿ ತನ್ನ ಸಲಹೆಯನ್ನು ಮುಂದಿಡ್ತಾಳೆ ಈ ಮಾತಿಗೆ ಕರ್ಣ ಹುಸಿನಗೆ ನಾಗುತ್ತಾ ಇಲ್ಲಿ ಹುಸಿನಗೆ ಅನ್ನುವ ಪ್ರಯೋಗಕ್ಕೆ ಒಂದು ಆಯಾಮ ಇದೆ ಕೃಷ್ಣನಿಂದ ಮೊದಲು ಭೇದಿಸಲ್ಪಟ್ಟ ಕರ್ಣನ ಮನಸ್ಸನ್ನ ಈಗ ಸ್ವತಃ ತಾಯಿಯೇ ಬಂದು ಕಲಗಿಬಿಡುತ್ತಿದ್ದಾಳೆ ಚಿತ್ರದಲ್ಲಿ ಕಣ್ಣು ಮುಂದೆ ತನ್ನ ಸ್ವಂತ ತಮ್ಮಂದಿರಿದ್ದಾರೆ ಹೆತ್ತವಳು ತನ್ನ ಮುಂದೆ ಇಟ್ಟಿರುವ ಬೇಡಿಕೆ ದೊಡ್ಡ ಧರ್ಮ ಸಂಕಟವನ್ನೇ ಸೃಷ್ಟಿ ಮಾಡಿದೆ ದುಃಖ ಗೊಂದಲ ಕರ್ತವ್ಯ ಪ್ರಜ್ಞೆ ಹೊರಗಿನಿಂದ ಒತ್ತಡ ಎಲ್ಲವೂ ಅವನ ಮನಸ್ಸಿನಲ್ಲಿ ಘನೀಭೂತವಾಗಿ ಕೂತುಬಿಟ್ಟಿದೆ ಆದರೆ ಮನಸ್ಸಿನ ಆ ಭಾರದಲ್ಲಿ ಕರ್ಣ ಪ್ರಕಟಿಸುವಂತಿಲ್ಲ ನಗು ನಗುತ್ತಲೇ ಇಂಥ ಸಂದರ್ಭದಲ್ಲಿ ಎಂಥನಗೆ ಬಂದಿತು ಹುಸಿನಗೆ ಅದರಲ್ಲಿ ನಗುವಿನ ಲಕ್ಷಣವೇ ಇಲ್ಲ ವಿಷಾದ ಛಾಯೆಯ ಹುಸಿನಗೆಯಲ್ಲಿ ಕಣ್ಣ ಹೇಳ್ತಾನೆ ಎಂಬುದು ಅದೆಲ್ಲೂ ಭಯಂ ಲೋಭಮಂ ಎಂಬತು ತೆರಳು ಪಾಪಕ್ಕೆ ಪಕ್ಕ ಪಾಳಿಯನೊಕ್ಕೂ ಆಗೈರ ಸತ್ಕೃತಮುಮಿಕ್ಕಿ ಜೋ ಇಂಬಾಳ್ ಪೂಂದ ಇಂಬಾಳ್ವಂತು ವಿಖ್ಯಾತ ಕೀರ್ತಿಯವು ಈಡಲ್ ಅೇ ಪೇಳಿಂ ಎನಗೆ ಏ ಕಲ್ಪಸ್ ಅಮ್ಮ ಭಯ ಮತ್ತು ಲೋಭ ಇವೆರಡೂ ಪಾಪಸಂಚಯಕ್ಕೆ ದಾರಿಯಲ್ವೇ ಹೀಗಿರುವಾಗ ಪರಂಪರಾಗತವಾದ ಸಂಪ್ರದಾಯವನ್ನು ಕ್ರಮವನ್ನು ಬಿಟ್ಟು ನಾನು ನನ್ನ ಸ್ವಾಮಿಯು ಮಾಡಿರುವ ಸತ್ಕಾರ್ಯಗಳನ್ನೆಲ್ಲ ಮರೆತು ಅನ್ನದ ಋಣವನ್ನು ಮೀರಿ ಬಾಳುವುದು ಸಾಧ್ಯವೇ ಕೃತಘ್ನ ಬದುಕನ್ನು ಯಾರು ಗೌರವಿಸ ಯಾರು ಅಶಾಶ್ವತವಾದ ಈ ಶರೀರವನ್ನು ಉಪಕಾರ ವಿಸ್ಮರಣೆಯಿಂದಲೂ ಸ್ವಾಮಿದ್ರೋಹದಿಂದಲೂ ಪತನಗೊಳಿಸದೆ ಯಶಕೀರ್ತಿಗಳಿಂದ ಅಲಂಕೃತವಾಗುವಂತೆ ಯುಗಯುಗಗಳಲ್ಲಿಯೂ ಸಾರ್ಥಕವಾಗಿ ಬಾಳಿ ನಿಲ್ಲುವಂತೆ ಯಾವುದೇ ಮಾತನ್ನು ಹೇಳಿತಾಯಿ ಅಂತಾನೆ ಕರ್ಣ ಮುಂತಕ್ಕೆ ಹೇಳ್ತಾನೆ ನೆಟ್ಟನ ಬೆಟ್ಟ ನಿಂತುಣುಡಿ ನೀಂಕೋ ಇಂದೇ ಕಟ್ಟದೆ ಸೋಮವಂಶಂ ಇಂ ವಾಳ್ವಾದೇ ಎಲ್ಲಿ ಮಕ್ಕಳಾತೆಯುಮಂಗ ಎಂದಳ್ಗೆ ಶೋಕಾ ನಿ ಪೊಂಪೊಳಿವೋಗುತ್ತಿರೇ ಕರ್ಣಂ ಎಂದಿತು ಏಳ ಅಬ್ಬೆ ಚಿಂತಾಂತರಂ. ನಾನು ಮೀನನ್ನು ಕೊಲ್ಲುವ ಸ್ವಭಾವವುಳ್ಳ ಬೆಸ್ತರ ಜಾತಿಯವನಾಗಿ ಬೆಳೆದರೂ ಕೂಡ ಇಲ್ಲಿಯವರೆಗೂ ಎಂದೂ ಸದ್ಗುಣವನ್ನು ತೊರೆದಿಲ್ಲ ತಾಯಿ ಸತ್ಕುಲ ಪ್ರಸೂತರಾದ ನಿಮ್ಮ ಮಗನಾದ ನನಗೆ ಈಗ ಅಂಥ ಗುಣಗಳನ್ನು ತ್ಯಾಗ ಮಾಡಿ ಬದುಕುವುದು ಸಾಧ್ಯವೇ ಅದು ಹೆತ್ತವರಿಗೆ ವಿಷಯ ಇಟ್ಟಂತೆ ಅಲ್ಲವೇ ಜನ್ಮದಾತರಿಗೆ ಮಾಡುವ ವಿದ್ರೋಹ ಅಲ್ಲವೇ ನೀವಾದರೂ ಹೀಗೆ ಹೇಳಬೇಕಾದರೆ ಎಷ್ಟು ನೋವಿನಿಂದ ಹೇಳಿದ್ದಿರಬಹುದು ಇನ್ನು ನಿಮಗೆ ನನ್ನಲ್ಲಿರುವ ಹಂಬಲವನ್ನು ನೀವು ತೊಡೆದು ಬಿಡಿಯಮ್ಮ ಅಂತಾನೆ ಈ ಮಾತನ್ನು ಕೇಳಿದ ಕುಂತಿಗೆ ಅಸಹನೀಯವಾದ ದುಃಖ ನಿರಾಸೆಗಳು ಮೂಡುತ್ತವೆ ಆ ನಿರಾಶೆಯಲ್ಲಿ ಹೇಳ್ತಾಳೆ ಅಯ್ಯೋ ಕರ್ಣ ನಾನು ಕೆಟ್ಟೆ ನೀನು ಇಷ್ಟು ನಿಷ್ಠುರವಾಗಿ ಮಾತನಾಡುತ್ತೀಯೇ ಎಂದು ನಾನು ನೆನೆಯಲಿಲ್ಲ ಚಂದ್ರ ವಂಶಕ್ಕೆ ಇದೊಂದು ಕಳಂಕವಲ್ಲವೇ ನಾನು ಇನ್ನು ಯಾವ ಪುರುಷಾರ್ಥಕ್ಕೆ ಬದುಕಿರಬೇಕೋ ತಿಳಿಯದು ಈಗ ನನ್ನ ಮಕ್ಕಳೆಲ್ಲರ ಆಸೆಯನ್ನು ಬಿಟ್ಟು ಬಿಡುವಂತೆ ಮಾಡುತ್ತಿದ್ದೀಯಲ್ಲ ಅಂತ ಹೇಳಿದ್ದಕ್ಕೆ ಕರ್ಣ ಹೇಳ್ತಾನೆ ಚಿಂತಿಸಬೇಡಿ ತಾಯಿ ನಾನು ನಿಮಗೊಂದು ಭರವಸೆಯನ್ನು ಕೊಡುತ್ತೇನೆ ಕೇಳಿ ನಿನ್ನ ಮಕ್ಕಳ ಇನ್ೇರ್ಣಂ ಎಳಿಯಂ ಬೆಜ ಸಾಮಾನೆ ಪಿಡಿದು ಎನ್ನೇ ರಣದೊಳ್ ಅಳಿವೆನು ಇರದೆ ಅಡಿಯ ತಿಂ ಅಬ್ಬೆ ಣೆಯ ಪಿಳಿಯಂ ನಿಲ್ಲ ಮಕ್ಕಳೊಡ ಉಳಿದ ನಿಲ್ಲ ಮಕ್ಕಳೊಳ ಉಳಿಯ ತಾಯಿ ಯುದ್ಧದಲ್ಲಿ ಅರ್ಜುನನು ಪ್ರತಿಭಟಿಸಿದರೂ ಸಹ ನಾನು ದಿವ್ಯಾಸ್ತ್ರವನ್ನು ಹಿಡಿಯುವುದಿಲ್ಲ ಉಳಿದ ನಿನ್ನ ಮಕ್ಕಳು ನನ್ನ ದೇಹವನ್ನು ಗಾಯಪಡಿಸಿದರು ಅವರನ್ನು ನಾನು ಕೊಲ್ಲುವುದಿಲ್ಲ ಪ್ರಖ್ಯಾತ ಕೀರ್ತಿಯನ್ನೇ ಆಶ್ರಯಿಸಿ ಯುದ್ಧದಲ್ಲಿ ನಾನು ನನ್ನನ್ನೇ ನಾಶ ಮಾಡಿಕೊಳ್ಳುತ್ತೇನೆ ನಿಮಗೆ ಇನ್ನು ಯಾವ ಚಿಂತೆಯೂ ಬೇಡ ಸಾವಕಾಶ ಮಾಡದೆ ಹೊರಡಿರಿ ಅನ್ನು ತಕ್ಕರ್ಣ ತಾಯಿ ಕುಂತಿಯನ್ನು ಬೀಳ್ಕೊಡ್ತಾನೆ ಅವನ ಮನಸ್ಸಲ್ಲಿ ಛಲ ತ್ಯಾಗ ಕುಲ ಮತ್ತು ಸತ್ಯಗಳನ್ನೇ ಆಶ್ರಯಿಸಿಕೊಂಡು ಬದುಕುವ ಮನಸ್ಸು ಇನ್ನಷ್ಟು ದೃಢವಾಗುತ್ತದೆ ಈ ಕಡೆ ತನ್ನ ದೂತನ ಪಾತ್ರವನ್ನ ಮಾಡಿ ಮುಗಿಸಿ ಬಂದ ಕೃಷ್ಣ ವಿರಾಟ್ ನಗರಿಗೆ ಬಂದಿದ್ದಾನೆ ಧರ್ಮರಾಜ ಯುಧಿಷ್ಠಿರನಿಗೆ ತನ್ನ ಕೆಲಸದ ವರದಿಯನ್ನ ಒಪ್ಪಿಸ್ತಾ ಇದ್ದಾನೆ ಧರ್ಮಜ ನಾನು ದುರ್ಯೋಧನನಿಗೆ ಅವನೇ ಆಯ್ದ ಐದು ಹಳ್ಳಿಗಳನ್ನು ಕೊಟ್ಟು ಬದುಕನ್ನು ಹಸನಾಗಿಸು ಎಂದು ಸಾಮೋಪಾಯದಲ್ಲೇ ಪರಿಪರಿಯಾಗಿ ಹೇಳಿದ್ದೇನೆ ಆದರೆ ಅವನು ತನ್ನ ಭುಜಬಲದ ಪರಾಕ್ರಮವನ್ನೇ ಮೆರೆಸುವ ಪ್ರಯತ್ನ ಮಾಡಿದ ನನಗೆ ಬೇರೆ ದಾರಿಯಿಲ್ಲ ನಾನು ಅಲ್ಲಿ ವಿಶ್ವರೂಪವನ್ನು ತೋರಿಸಲೇಬೇಕಾಗಿ ಬಂತು ಒಳ್ಳೆಯದಾಯಿತು ಬಿಡು ಇನ್ನು ನಿನಗೆ ಯುದ್ದದ ದಾರಿ ಸುಗಮ ಸಂಪೂರ್ಣ ಉತ್ಸಾಹಿಯಾಗಿ ಯುದ್ದವನ್ನು ಕೈಗೊಳ್ಳು ಅಂತ ಹೇಳಿ ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ ಅದೇ ಸಮಯಕ್ಕೆ ದುರ್ಯೋಧನ ಕಳಿಸಿದ ದೂತನೊಬ್ಬ ಬಂದು ಧರ್ಮರಾಜನಿಗೆ ತಾನು ಕಳಿತು ಬಂದ ಮಾತನ್ನ ಒಪ್ಪಿಸ್ತಾನೆ ನೀವು ಕಳುಹಿಸಿದ ದೂತನು ಇಂದ್ರಜಾಲವನ್ನು ಪ್ರಯೋಗಿಸಿ ಬದುಕುಳಿದು ಬಂದಿದ್ದಾನೆ ಇನ್ನು ಮುಂದೆ ನೀವು ದೂತನ್ನು ಕಳಿಸುವ ಕೆಲಸಕ್ಕೆ ಕೈ ಹಾಕಬೇಡಿ ಬದಲಿಗೆ ಯುದ್ದಕ್ಕೆ ಸಿದ್ದರಾಗಿರಿ ಅನ್ನುವ ಸಂದೇಶವನ್ನು ಕೊಡುತ್ತಾನೆ ಆದರೆ ಆ ದೂತ ಅಷ್ಟಕ್ಕೇ ನಿಲ್ಲ ಇನ್ನಷ್ಟು ಮಾತಾಡದ ನಿಮ್ಮ ಪಕ್ಷವು ಸೇನಾಬಲವನ್ನು ಒಟ್ಟು ಮಾಡಿಕೊಳ್ಳಲಿ ಬಲವಂತರಾದವರನ್ನು ನೀವು ಕುಡಿಹಾಕಿಕೊಳ್ಳಿ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ ಯುದ್ಧ ಮಾಡಿದಲ್ಲದೆ ನೀವು ಕೇಳಿದ ಮಾತ್ರಕ್ಕೆ ಭೂಮಿಯನ್ನು ಕೊಡುವುದಿಲ್ಲ ಎಂದು ನಮ್ಮ ಮಹಾರಾಜರು ಹೇಳಿಕಳಿಸಿದ್ದಾರೆ ಅಷ್ಟೇ ಅಲ್ಲ ಕುರುಕ್ಷೇತ್ರವನ್ನೇ ಯುದ್ಧರಂಗವನ್ನಾಗಿ ಗೊತ್ತು ಮಾಡಿ ಹೇಳಿಕಳಿಸಿದ್ದಾರೆ ಪೌರುಷ ಪ್ರದರ್ಶನ ಮಾಡಿ ಹಸುನೀಗುವಂತೆಯೂ ಬಾಳಿನ ಆಸೆಯನ್ನು ಬಿಡುವಂತೆಯೂ ನಮ್ಮ ದೊರೆಗಳು ನಿಮಗೆ ತಿಳಿಹಿಡಿದ್ದಾರೆ ಅಂತಾನೆ ಅದೂತ ಇದನ್ನು ಕೇಳಿದ ಭೀಮಸೇನ ತಕ್ಷಣವೇ ಸ್ಫೋಟಗೊಂಡು ದುರ್ಯೋಧನನ ದೂತನಿಗೆ ಉತ್ತರ ಕೊಡಲು ಪ್ರಾರಂಭ ಮಾಡುತ್ತಾನೆ ನಾಳೆ ಬೆಳಿಗ್ಗೆ ಭೀಮನ ಮಾತುಗಳು ನಮಗೆಲ್ಲ ಪ್ರಕಟವಾಗುತ್ತದೆ ಎಲ್ಲರಿಗೂ ಶುಭ ನಮಸ್ಕಾರ ಸಹೃದಯ ಶ್ರೋತೃ ಬಂಧುಗಳಿಗೆಲ್ಲ ಶುಭೋದಯ ನಮಸ್ಕಾರ ದುರ್ಯೋಧನನ ದೂತನ ಮಾತುಗಳಿಂದ ಭೀಮನು ಕೆರಳಿ ಘರ್ಚಿಸುತ್ತಿದ್ದಾನೆ ಅದನ್ನ ಕೇಳೋಣ ಎಂಬುದು ದೊರೆ ಕಾಯ್ಪು ಏವಮು ಪಸರಿಸಿ ಪರ್ವಿ ತನ್ನೊಳಂ ಅದು ಎನ್ನೋಳಂ ಗಿರ್ದು ಭೀಮನೆಂದಳೆ ಆ ಬೆಸಲನೆ ಕೇಳು ಸೈರಿಸದ ನಿನ್ನ ರಸಂ ನಿನ್ನ ಕಲಿಯಾಗಿ ನಾಳೆ ನಾಳೆ ಸೈರಿಸುವ ಮೇ ವೈರಿಭೂಪ ರುಸಿರೋರ್ಧಮದಿಘಾತಮಂ ನಾಳೆ ಕಲಿಯಾಗಿ ದೂತನೆ ಇದೋ ಕೇಳು ಯುದ್ಧರಂಗವೆನ್ನುವುದು ನನಗೂ ದುರ್ಯೋಧನಿಗೂ ಸಮಾನವಾಗಿ ಪ್ರಿಯವಾದುದ್ದೆ ನಮ್ಮಿಬ್ಬರ ಮಧ್ಯದಲ್ಲಿ ಕೋಪ ಮಾತ್ಸರ್ಯಗಳು ಅಧಿಕವಾಗಿ ಬೆಳೆದಿವೆ ಭೀಮನೆಂಬ ಹೆಸರನ್ನೇ ಸಹಿಸಲಾರದ ನಿಮ್ಮ ರಾಜನು ನಾಳೆಯ ದಿನ ನನ್ನ ಗದೆಯ ಪೆಟ್ಟನ್ನು ಸಹಿಸುತ್ತಾನೆಯೇ ಕೇಳು ಹೋಗು ಎನ್ನುತ್ತಾನೆ ಭೀಮ ಹೀಗೆ ಎಂಬುದುಂ ಪರಾಕ್ರಮಧವಳನ್ ಇಂತೆಂದನು ಎಂಬುದು ಪರಾಕ್ರಮಧವಳನ್ ಉಂಟು ಮಾಡಿ ದುರ್ಯೋಧನ ತಾಗಿ ತಳ್ತಿ ಇರಿದಂದು ಅಲ್ಲದೆ ಕೊಡಂ ಆರಮು ಸಾ ಅದೇನೆಂದು ಮುನ್ನ ಅಳು ದಿಂಗ ಜರುಕುತ್ತೂ ಇಪ್ಪುದೇ ರಣಕ್ಕೆ ಆರ್ ಎನ್ ಎಂದೋ ಈಗ ಎಂತೋ ಅರಿಯಲ್ ಬರ್ಕುಮೇ ಬರ್ಕೆ ಅರಿಯಲ್ಕೆ ಭೀಮನ ಮಾತಿಗೆ ಅರ್ಜುನ ತನ್ನ ಮಾತನ್ನು ಸೇರಿಸಿ ಹೀಗಂತಾನೆ ನಿನ್ನ ಸ್ವಾಮಿ ದುರ್ಯೋಧನ ಅಪ್ರಬುದ್ಧ ಬಾಲಕನ ಹಾಗೆ ಎನಿಸುತ್ತದೆ ಕೋಪವನ್ನು ತಾಪವನ್ನು ಉಂಟುಮಾಡಿ ಪ್ರತಿಭಟಿಸಿ ಯುದ್ಧ ಮಾಡಿದಲ್ಲದೆ ಅವನು ರಾಜ್ಯವನ್ನು ಕೊಡುವುದಿಲ್ಲ ಎಂದಿದ್ದಾನೆ ಇನ್ನೇನು ಯುದ್ಧಭಾರವು ಭಾರವು ಸಮೀಪಿಸಿತಲ್ಲ ಆರು ತಿಂಗಳಿನಿಂದಲೂ ಮುಂದೆನಾಗುತ್ತದೆ ಮುಂದೆನಾಗುತ್ತದೆ ಎಂದು ಹರಟಿದ್ದೇ ಆಯಿತು ರಣದಲ್ಲಿ ಯಾರ ಸತ್ವ ಎಂಥದು ಎಂಬುದು ಈಗಲೇ ತಿಳಿಯುವುದಿಲ್ಲ ಕುರುಕ್ಷೇತ್ರಕ್ಕೆ ಬರಲಿ ಅಲ್ಲಿ ಎಲ್ಲವೂ ತೇಲಿ ಹೋಗುತ್ತದೆ ಎನ್ನುತ್ತಾನೆ ಆಗ ಯಮಸೋನು ಯುಧಿಷ್ಠಿರ ದೂತನಿಗೆ ಹೇಳ್ತಾನೆ ಇಳೆಯಂ ದುರ್ಯೋಧನ ತೊಳಿತಿಯುನ್ ಎಂದಟ್ಟಿ ಕಾದಲ್ಕಂ ಕಂಗಳ ಕಳನಂದ್ ಕುರುಕ್ಷೇತ್ರವನ್ ಎನೇ ತಡವಿನಾ ಉದು ಉಗ್ರ ಆವಿಯ ದೋರ್ವರಿಂದ ಮೆಚ್ಚಂ ಸಲಸಿಯೇ ನಲನಂ ಕೊಳವನ್ ಇಂಥನೇ ಎಮ್ಮ ಕಳನಂದೇ ಕೇಳ್ತಂ ೂತನೆ ನಾವು ದುರ್ಯೋಧನನ್ನು ಸಂಧಿಸಿ ಯುದ್ಧ ಮಾಡಿದ ಹೊರತು ಭೂಮಿಯನ್ನು ಕೊಡುವುದಿಲ್ಲ ಎಂದು ಆತನೇ ಹೇಳಿ ಕಳಿಸಿರುವುದೇ ಅಲ್ಲದೆ ಈಗಾಗಲೇ ಕುರುಕ್ಷೇತ್ರವನ್ನು ಯುದ್ಧರಂಗವನ್ನಾಗಿ ನಿಶ್ಚಯಿಸಿದ್ದೇನೆ ಎಂದು ಕೂಡ ಹೇಳಿದ ಮೇಲೆ ಇನ್ನು ಸಾವಕಾಶ ಏನಿದೆ ನಡೆಯಲಿ ಯುದ್ಧ ಅದರಲ್ಲಿ ನನ್ನ ಬಾಹುಬಲದಿಂದಲೇ ದುರ್ಯೋಧನನ ಆಶೆಯನ್ನು ಪೂರೈಸಿ ರಾಜ್ಯವನ್ನು ಸಂಪಾದಿಸಿಕೊಳ್ಳುತ್ತೇನೆ ಇನ್ನು ಸಾವಕಾಶವೇನಿಲ್ಲ ನಮ್ಮಲ್ಲಿ ಯುದ್ಧ ಮಾಡುವುದನ್ನು ಅಪೇಕ್ಷಿಸಿ ನಿನ್ನ ಸ್ವಾಮಿ ಸರಿಯಾದುದನ್ನೇ ಕೇಳಿದ್ದಾನೆ ನಾವು ಅವನ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ಇನ್ನು ಹೇಳು ನಮ್ಮ ಮಾತನ್ನು ನಿನ್ನ ಮಹಾರಾಜನಿಗೆ ಹಾಗೆಯೇ ಹೇಳು ಹೋಗು ಎಂದು ಉತ್ತರಿಸಿ ಧರ್ಮರಾಜ ದೂತನನ್ನು ಕಳಿಸಿಕೊಡ್ತಾನೆ ಎಷ್ಟೇ ಸಾತ್ವಿಕ ಬುದ್ದಿಯಿಂದ ಯುದ್ಧ ಬೇಡ ಎಲ್ಲವೂ ಹಾಗೆಯೇ ಪರಿಹಾರವಾಗಲಿ ಎಂದು ಬಯಸಿದರೂ ಪಾಂಡವರು ಕ್ಷತ್ರಿಯರು ಅತಿ ಕ್ಷಾತ್ರ ಕ್ಷತ್ರಿಯರು ಯುದ್ದವೆಂದರೆ ಅದೊಂದು ವಿನೋದ ಕೇಳಿ ಎನ್ನುವಷ್ಟು ಉತ್ಸಾಹ ಯುದ್ದವಲ್ಲದಿದ್ದರೆ ಪ್ರಕೃತಿ ಅವರ ದೇಹದಲ್ಲಿ ಇಟ್ಟಿರುವ ಆ ಅಮಿತ ಕ್ಷಾತ್ರಕ್ಕೆ ವಿಮೋಚನೆ ಹೇಗೆ ದುರ್ಯೋಧನನೇ ಯುದ್ದಕ್ಕೆ ಆಹ್ವಾನ ನೀಡಿದ್ದಾನೆ ಇನ್ನು ಪಾಂಡವರು ಏತಕ್ಕಾಗಿ ಯೋಚಿಸಬೇಕು ಬೇಡಿ ಪಡೆದುಕೊಂಡ ಭೂಮಿಯ ಅರಸುತನ ಎಷ್ಟೆಂದರೂ ಬೇಡಿ ಪಡೆದ ಹಂಗಿನ ಅರಸುತನ ಅದೇ ಕಲಿಯಾಡಿ ಗಳಿಸಿದ ಭೂಮಿ ಅಂತಹ ನಿಜವಾದ ಪೌರುಷತನದ ಅರಸೊತ್ತಿಗೆ ಪಾಂಡವರಿಗೆ ಪ್ರಿಯವಾದುದೂ ಹೌದು ತಕ್ಕುದಾದುದೂ ಹೌದು ಧರ್ಮರಾಜನು ಅರಾತಿ ಕ್ಷಯಕ್ಕಾಗಿ ಪೃಥ್ವೀ ಲಕ್ಷ್ಮಿಯನ್ನು ವೀರತ್ವದಿಂದ ಮೆಚ್ಚಿಸಿ ಒಲಿಸಿಕೊಳ್ಳುವುದಕ್ಕಾಗಿ ಲೋಕಕ್ಕೆಲ್ಲ ಪಾಂಡವ ಪ್ರತಾಪವನ್ನು ಸಾರುವದಕ್ಕಾಗಿ ಹೀಗೆ ಎಲ್ಲ ಕಾರಣದಿಂದಲೂ ದುರ್ಯೋಧನನ ಯುದ್ದಾಹ್ವಾನವನ್ನು ಅತಿ ಉತ್ಸಾಹದಿಂದ ಸ್ವೀಕರಿಸಿ ರಣಭೇರಿಯನ್ನು ಹೊಡೆಸುತ್ತಾನೆ ಇಲ್ಲಿ ಯುದ್ದೋತ್ಸಾಹಿಗಳಾಗಿ ಪಾಂಡವ ಪಕ್ಷದಲ್ಲಿ ನಿಂತವರ ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದ್ದಾನೆ ಪಂಪ ಮೊದಲೇ ಪಂಪ ಯುದ್ದಕಲಿ ಕವಿಯಾಗಿ ಲೆಕ್ಕಣಕ್ಕೆ ಹಿಡಿದು ಕುಳಿತರೂ ಯುದ್ದದ ನೆಪ ಸಿಕ್ಕರೆ ಸಾಕು ಯುದ್ದ ಸಿದ್ದತೆ ವೀರಶೂರರ ಗುಣಗಳು ಯುದ್ಧದ ಭೀಕರತೆ ದಾರುಣತೆ ಎಲ್ಲದರ ವರ್ಣನೆ ಜೀವ ತಳೆದು ಬಂದು ಆ ಸಂಗ್ರಾಮವು ನಮ್ಮೆದುರೇ ನಡೆಯುತ್ತಿರುವ ಹಾಗೆ ಚಿತ್ರಿಸಿ ಬಿಡುತ್ತಾನೆ ಇಲ್ಲಿಯೂ ಅದೇ ಹವಣಿಕೆಯೇ ನಮಗೆ ಕಾಣುತ್ತದೆ ಧರ್ಮಜನ ಜೊತೆಗೆ ನಿಂತ ಎಲ್ಲ ಅತಿ ರಥಮಹಾರಥರು ಯುದ್ದ ಹೊರಟು ನಿಂತಿದ್ದಾರೆ ಪಾಂಡವರ ಬೀಗತನವನ್ನು ಸಂಪಾದಿಸಿಕೊಂಡಿದ್ದ ವಿರಾಟರಾಜನು ಅವನ ಮಕ್ಕಳಾದ ಶ್ವೇತ ಉತ್ತರ ಶಂಕರನ್ನೂ ಜೊತೆಗೆ ವಿರಾಟರಾಜನು ತನ್ನ ಹನ್ನೊಂದು ಜನ ತಮ್ಮಂದಿರಾದ ಶತಾನೀಕ ಶತದ್ಯುಮಾದಿ ಮುಂತಾದವರನ್ನೂ ಜೊತೆಗೊಂಡು ಆ ಸೇನಾ ಸಾಗರದ ಮುಂಭಾಗದಲ್ಲಿ ತನ್ನ ಸೈನ್ಯವನ್ನು ನಡೆಸಿಕೊಂಡು ಹೊರಡುತ್ತಾನೆ ದ್ರೂಪದನು ಅಳಿಯಂದಿರ ಬಾಂಧವ್ಯದಿಂದಲೂ ದ್ರೋಣನ ಮೇಲಿನ ಸೇಡಿನಿಂದಲೂ ಸೇನಾ ಸಹಿತವಾಗಿ ಹೊರಟು ಧೃಷ್ಟದ್ಯುಮ್ನಾದಿ ತನ್ನ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಪಾಂಡವ ಬಲವನ್ನು ಹೆಚ್ಚಿಸುತ್ತಾನೆ ಹೀಗೆಯೇ ಕೃಷ್ಣ ತಮ್ಮ ಸಾತ್ಯಕಿ ಕೇಕಯ ದೇಶದ ಅಧಿಪತಿಗಳಾದ ಪಂಚಕೈಕಯರು ಪಾಂಡ್ಯರಾಜ ಅರ್ಜುನನ ಮಗ ಇಳಾವಂತ ಭೀಮನ ಮಗ ಘಟೋತ್ಕಜ ಅಂಗದರ್ಪಣ ಎನ್ನುವ ಗಂಧರ್ವ ಶ್ರುತ ಸೋಮಕರಾದಿಯಾದ ಪಾಂಡವರ ಐವರ ಮಕ್ಕಳು ಅಭಿಮನ್ಯು ಕುಂತಿ ಭೋಜ ಅಂಗ ವಂಗ ಕಳಿಂಗ ಕೊಂಗ ಕೊಂಕಣ ಗೊಲ್ಲ ಕಾಂಭೋಜ ಮಗಧ ಸೌರಾಷ್ಟ ವರಾಟ ಲಾಟ ಕರ್ನಾಟ ಕರಹಾಟ ಮಳೆಯ ಮಾಳವ ನೇಪಾಳ ಪಾರಿವಾ ಇಷ್ಟೇ ಅಲ್ಲದೆ ಇನ್ನೂ ಹತ್ತಾರು ಪ್ರದೇಶಗಳ ಅರಸರೆಲ್ಲರೂ ಪಾಂಡವ ವಿಜಯ ಸಾಧನೆಗೆ ಕಟಿಬದ್ದರಾಗಿ ಕಾಳ ಕಾಳಗದ ಕಾಳಿಯನ್ನು ಮೆಚ್ಚಿಸಲು ಹೊರಟಿದ್ದಾರೆ ಈ ಎಲ್ಲ ಯುದ್ದ ಸಿದ್ಧತೆಗಳ ವರ್ಣನೆಯನ್ನು ಪಂಪನು ಬಹಳವಾಗಿ ವಿಸ್ತೃತವಾಗಿ ಹೇಳಿದ್ದಾನೆ ಆ ವರ್ಣನಾ ವೈಭವವನ್ನು ಮಾತನಾಡಿಕೊಳ್ಳುವಂತಹ ವ್ಯವಧಾನ ನಮಗೆ ಈಗ ಇಲ್ಲಿಲ್ಲ ಒಟ್ಟಿನಲ್ಲಿ ಪಾಂಡವರ ಯುದ್ದಕ್ಕೆ ಹೊರಟಿರುವ ಪರಿ ವಿಜಯ ವರಿಸ ಹೊರಟ ಹಾಗೆ ಮದುವೆಯ ದಿಬ್ಬಣದ ಸಡಗರದಲ್ಲಿ ಹೊರಟಿದ್ದಾರೆ ಯುದ್ದ ಘೋಷಣೆಯ ಕಹಳೆ ನಗಾರಿ ಭೇರಿಗಳ ಸದ್ದೆಲ್ಲ ವಿಜಯೋತ್ಸವದ ವಾದ್ಯಮೇಳದ ಹಾಗೆ ಕೇಳುತ್ತಾ ಎಲ್ಲೆಡೆ ಪಸರಿಸಿದೆ ಎಂದು ಅಜಾತ ಶತ್ರು ಶತ್ರುಪಕ್ಷಯಂ ಮಾಡುವ ಉದ್ಯೋಗಮಂ ಎತ್ತಿಕೊಂಡು ಪ್ರಯಾಣ ಬೇರಿಯಂ ಪೈಸಿದಾಗ ನಡೆಯಲ್ ಬಂದಿರಿಯಲ್ ಕೆ ತಕ್ಕ ತುರಂಗಂ ಬೋಲೆಂದು ಬರ್ಪೊಂದೊಡಂಬಡು ಬಂದೆತ್ತಿರಂದು ಸತ್ತಿಗೆ ಕರಂವೆತ್ತು ಮುಯ ಆಗಡ ಆರ್ಗಂ ಪುಡುಚಿರ್ಪ ಕಪ್ಪುರದ ಬಂಬಲ್ ದಂಬುಲಂ ರಾಗಮಗೆಲ್ಲಂ ಪಡೆವನ್ನೆಗಡೆ ಅಂದು ಎತ್ತಂ ಕೆಲ ನಾಯಕ ಯುದ್ಧರಂಗದಲ್ಲಿ ದುಡಿಯಲು ಬಂದ ಅಶ್ವಗಳು ಈ ಯುದ್ಧದ ಮಹತ್ವವನ್ನು ಅರಿತಂತೆ ರಣೋತ್ಸಾಹದಿಂದ ಗಾಂಭೀರ್ಯದಿಂದ ಬಿಗುಮಾನದಿಂದ ನಡೆಯುತ್ತಿವೆಯಂತೆ ಜೊತೆಯಲ್ಲಿ ನಡೆಯುತ್ತಿರುವ ವೀರಾದಿವೀರ ನಾಯಕರೆಲ್ಲರೂ ತಮ್ಮ ತಮಗೆ ಒಪ್ಪುವ ರೀತಿಯಲ್ಲಿ ಮರ್ಯಾದೆಗೊಂಡು ಉಪಚರಿಸಿಕೊಂಡು ನಡೆಯುತ್ತಿದ್ದರೆ ಅದನ್ನು ಕಂಡ ಸೈನ್ಯ ಸಮೂಹವೂ ಸಹ ಬಹಳವಾಗಿ ಸಂಭ್ರಮಿಸುತ್ತಿದ್ದುವಂತೆ ಹೀಗೆ ಕುದ್ರೆಗಳು ಆನೆಗಳು ರಥಗಳು ಕೂಡಿದ ಪಾಂಡವರ ಏಳು ಅಕ್ಷೋಹಿಣಿ ಸೇನೆಯು ಏಳು ಸಮುದ್ರಗಳ ಹಾಗೆ ಭೋರಿಡುತ್ತ ಬಹು ವಿಶಾಲವಾದ ಕುರುಕ್ಷೇತ್ರದ ಪ್ರದೇಶವನ್ನು ಬಂದು ಸೇರಿವೆ ಇನ್ನೇನು ಯುದ್ದವು ಪ್ರಾರಂಭವಾಗಬೇಕಾಗಿದೆ ಎಲ್ಲರನ್ನೂ ಮೀರಿಸುವಂತೆ ಅರ್ಜುನನು ಯುದ್ದ ಸನ್ನದ್ದನಾಗಿ ನಿಂತಿದ್ದಾನೆ ಅವರುವಿಗೆ ಅಂಗದ ಪುರುಕ್ಷೇತ್ರ ಬಲಸ್ಥರ್ ಮಹಾಕ್ರೂರ ಆರಾತಿಗಳು ಎನ್ನದೋರ್ವಲದ ಗುರುವಿಂದ ತಿರೋಕಕ್ಕೆ ಸಂಹಾರಂ ಮಾಡಿದ ಭೈರವ ಪ್ರಭುವಿನ್ ಒಂದಿಂ ವೈರಿ ಸಂಹಾರಂ ಮಾಡದೆಗಂ ಕೈ ಕೈಕೊಂಡನ್ ಉತ್ಸಾಹಮಂ ಇದು ನವಮಾಶ್ವಾಸದ ಅಂತಿಮ ಪದ್ಯ ಇದರಲ್ಲಿ ಕವಿತಾ ಗೋಣಾರಣ್ಣವನ ಎನಿಸಿದ ಪಂಪನು ಕ್ಷತ್ರಿಯ ಗುಣಾರಣ್ಣವನಾದ ತನ್ನ ನಾಯಕನನ್ನು ಕುರಿತು ಮನಬೀಸಿ ಪ್ರಶಂಸೆ ಮಾಡಿದ್ದಾನೆ ಈಗ ಅರ್ಜುನನ ಮನಸ್ಸು ಹೀಗೆ ಚಿಂತಿಸುತ್ತಿದೆ ಪ್ರಸಿದ್ಧವಾದ ಈ ಕುರುಭೂಮಿಯು ವೀರಕ್ಷೇತ್ರವೂ ಹೌದು ಮಹಾಕ್ರೂರಿಗಳಾದ ನನ್ನ ಶತ್ರುಗಳು ಶಕ್ತಿವಂತರು ಎಂಬುದೂ ನಿಜ ಆದರೂ ನಾನು ನನ್ನ ತೋಳಿನ ಪರಾಕ್ರಮದಿಂದ ಈ ಹಿಂದೆ ತ್ರಿಲೋಕಗಳಲ್ಲಿ ದುಷ್ಟ ಸಂಹಾರವನ್ನು ಕೈಗೊಂಡ ಭೈರವ ದೇವನಂತೆ ವೈರಿ ಸಂಹಾರ ಮಾಡದೇ ಬಿಡುವುದಿಲ್ಲ ಎಂದು ಪರಮೋತ್ಸಾಹದಿಂದ ಸಂಕಲ್ಪಿಸಿದ್ದಾನೆ ಇಲ್ಲಿಗೆ ಪಂಪಾರತದ ನವಮಾಶ್ವಾಸವು ಮುಗಿದು ಮುಂದಿನ ಕುರುಕ್ಷೇತ್ರ ಧೂರ ಕಥಾನಕವು ಹತ್ತನೇ ಆಶ್ವಾಸದಲ್ಲಿ ಮುಂದುವರೆಯಲಿದೆ ಪಂಪ ಭಾರತ ವಾಚನ ವ್ಯಾಖ್ಯಾನ ಸರಣಿಯಲ್ಲಿ ಒಂಬತ್ತನೇ ಆಶ್ವಾಸದ ಪ್ರಸ್ತುತಿಯಾಗಿದೆ ಎಂಟನೆಯ ಮತ್ತು ಕೊನೆಯ ಕಂತು ಇದು ಈ ಆಶ್ವಾಸದ ಪದ್ಯಗಳನ್ನು ಈವರೆಗೆ ಹಲವು ನುರಿತ ವಾಚನಕಾರರು ವಾಚಿಸಿ ಎಲ್ಲರಿಗೂ ಸಂತೋಷವನ್ನು ಕೊಟ್ಟಿದ್ದಾರೆ ಪಂಪ ಭಾರತ ನನ್ನ ತಿಳುವಳಿಕೆಗೆ ತಿಳಿಯುವಷ್ಟು ತಿಳಿಯಾಗಿಯೇನೂ ಇಲ್ಲ ಆದರೂ ಹಿತೈಷಿಗಳ ಉತ್ತೇಜನದಿಂದ ನನ್ನ ತಿಳಿವಿನ ಮಿತಿಯಲ್ಲಿ ತೋರಿದಷ್ಟನ್ನು ತೋರಿದ ರೀತಿಯಲ್ಲಿ ಹೇಳಿದ್ದೇನೆ ಅದನ್ನು ವ್ಯಾಖ್ಯಾನ ಎನ್ನುವುದಾದರೆ ನನ್ನ ಅಭ್ಯಂತರವಿಲ್ಲ ಅನ್ನಬಹುದು ನಿಮ್ಮೆಲ್ಲರ ಸಹನೆಗೆ ಗುಣಗ್ರಾಹಿ ಬುದ್ಧಿಗೆ ನನ್ನ ಪ್ರಣಾಮಗಳು ಹಾಗೆಯೇ ಪದ್ಯಗಳನ್ನು ಹಾಡಿದ ವಿದ್ವಾಂಸ ವಿದುಷಿಯರೆಲ್ಲರಿಗೂ ಅಭಿನಂದನೆ ಅಭಿವಂದನೆಗಳು ನಾಳೆಯಿಂದ ಹತ್ತನೆಯ ಆಶ್ವಾಸ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಇದು ವಿವಿಧ ವಿಭೂಧಿನೂತ ಜಿನ ಪದಾಂಭೋಜ ವರ ಪ್ರಸನ್ನ ಗಂಭೀರವಚನ ರಚನ ಚತುರ ಕವಿತುರ್ಣವ ವಿರಚಿತಮ ವಿ್ರಜುನ ವಿಜಯದ್ವಾ